ಎಂಬ ಮೂರಕ್ಷರದಿಂದ ಖ್ಯಾತರಾದ ಡಿವಿ ಗುಂಡಪ್ಪನವರು ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಚಿರಪರಿಚಿತರು ಭಾರತದ ನವೀನ ಸಾಹಿತ್ಯದ ಇಪ್ಪತ್ತನೇ ಶತಮಾನದ ಸಾರಸ್ವತ ಪ್ರಪಂಚದ ಅಶ್ವತ್ಥ ವೃಕ್ಷವೆನಿಸಿ ಅಜರಾಮರರಾದವರು ವಿರಕ್ತ ರಾಷ್ಟ್ರಕ ರಸ ಋಷಿ ಮಹಾಕವಿ ಧೀಮಂತ ಎಂದು ಖ್ಯಾತರಾಗಿ ಅನ್ವರ್ಥ ಸರ್ವಜ್ಞನೆನಿಸಿ ಮೆರೆದವರು ಜನರ ಮನದಲ್ಲಿ ಅಜರಾಮರವಾಗಿ ನೆಲೆ ಇವರ ಮೇರುಕೃತಿಗಳು ಹಲವು ಹತ್ತು ಅವುಗಳಲ್ಲಿ ಮಂಕುತಿಮ್ಮನ ಕಗ್ಗ ಗೌರಿಶಂಕರವೆನ್ನಬಹುದು ಡಿ ವಿಜಿಯವರನ್ನು ಆಧುನಿಕ ಸರ್ವಜ್ಞತ್ವಕ್ಕೂ ಮತ್ತು ಇಪ್ಪತ್ತನೇ ಶತಮಾನದ ಗೀತಾಚಾರ್ಯತ್ವಕ್ಕೂ ಏರಿಸಿದ ಹೆಗ್ಗಳಿಕೆ ಈ ಕೃತಿಗೆ ಸಂದಿದೆ ಈ ಕೃತಿಯ ಹಿರಿಮೆ ಗರಿಮೆಗಳು ಅಪಾರ ಅನನ್ಯ ಅದ್ಭುತ ಇದನ್ನು ಸಂಕ್ಷೇಪವಾಗಿ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವ ಮಾತಿನ ಮೂಲಕ ನಿರೂಪಿಸಬಹುದು ಬರೆ ನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರವಾದ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈಮುಗಿದೆ ಮುಗಿದೇ ಮಂಕುತಿಮ್ಮ ಎಂದು ಅವರ ಪುಸ್ತಕಕ್ಕೆ ಕೈ ಮೂಲಕ ಗುಂಡಪ್ಪನವರ ದರ್ಶನಕ್ಕೆ ಹಣೆಬಾಗಿದ್ದಾರೆ ಈ ಮಹನೀಯವಾದ ಕೃತಿ ಒಂಬೈನೂರ ಪದ್ಯ ರತ್ನಗಳ ಅನನ್ಯ ಮುಕ್ತಕ ಸಂಗ್ರಹ ಇದರಲ್ಲಿ ಯಾವುದಿಲ್ಲ ಯಾವುದುಂಟು ಸಮಸ್ತ ಜಗಜ್ಜೀವೇಶ್ವರ ಯೋಗವೇ ಇದರಲ್ಲಿ ಅಡಗಿದೆ ಸಂಕ್ಷೇಪವಾಗಿ ಡಿ ವಿ ಜಿ ಅವರ ಮಾತಿನಲ್ಲೇ ಹೇಳುವುದಾದರೆ ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನ್ನು ಉಸಿರಿಕೊಳೆ ತನ್ನ ಮನಸಿಗೆ ತಾನೆ ಬಗೆದು ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಕಗ್ಗವನು ಎಂದಿದ್ದಾರೆ ವಿಷದವಾದ ಜೀವನ ಧರ್ಮ ದರ್ಶನವೇ ಮಂಕುತಿಮ್ಮನ ಕಗ್ಗದ ಉದ್ದೇಶ ಅದರ ಅಮೃತ ಸುಧಾಸಾಗರದ ಕೆಲವು ಬಿಂದುಗಳನ್ನು ಪರಿಚಯ ಮಾಡಿಕೊಡುವುದೇ ನಮ್ಮ ನಮ್ರ ಪ್ರಯತ್ನ ವಿಷ್ಣು ವಿಶ್ವದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜಗಂ ಆವುದನು ಕಾಣದೊಡಂಗಿಗುದಚಿತ್ರ ಕೆ ನಮಿಸು ಮಂಕುತಿಮ್ಮ ಆ ವಿಚಿತ್ರಕ್ಕೆ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದ ಆರಂಭವನ್ನು ಡಿ ವಿಜಿಯವರು ಮಾಂಗಲಿಕವಾದ ವಂದನೆಯಿಂದ ಮೊದಲಿಟ್ಟಿದ್ದಾರೆ ಶ್ರೀ ವಿಷ್ಣು ಅಂದರೆ ಲಕ್ಷ್ಮಿ ಸಹಿತನಾದ ವಿಷ್ಣು ಶ್ರೀ ಶಕ್ತಿ ಸ್ವರೂಪ ಶಕ್ತಿಯಿಲ್ಲದೆ ಜಗತ್ತಿನಲ್ಲಿ ಸ್ಪಂದನವೇ ಇಲ್ಲ ಚೈತನ್ಯವನ್ನುಂಟು ಶಕ್ತಿಯ ಸಂಪದದ ಮಾಂಗಲಿಕ ಲಕ್ಷಣ ಅಂಥ ಸಂಪತ್ತನ್ನು ಒಳಗೊಂಡ ವಿಷ್ಣು ವ್ಯಾಪಕನಾಗಿ ಸರ್ವತ್ರ ಇರುವಂಥವನು ವ್ಯಾಪ್ನೋತೀತಿ ವಿಷ್ಣು ಎಂದು ಖ್ಯಾತವಾದ ಪರಮತತ್ವವು ವಿಶ್ವದ ಆದಿಮೂಲ ಆದಿಯೆಂದರೆ ನಿಮಿತ್ತ ಕಾರಣ ಮೂಲವೆಂದರೆ ಉಪಾದಾನ ಕಾರಣ ಮಣ್ಣು ಮಡಕೆಗೆ ಮೂಲ ಕಾರಣವಾಗಿ ಉಪಾದಾನವೆನಿಸಿದರೆ ಕುಂಬಾರನು ನಿಮಿತ್ತ ಕಾರಣನಾಗುತ್ತಾನೆ ಹಾಗೆಯೇ ಈ ಜಗತ್ತಿಗೆ ದೇವರು ಮಣ್ಣಿನಂತೆಯೂ ಹೌದು ಕುಂಬಾರನಂತೆಯೂ ಹೌದು ಜಗತ್ತೆಂಬ ಮಡಿಕೆಯನ್ನು ಮಾಡಿದ ಕುಂಬಾರನೂ ಅವನೇ ಜಗತ್ತೆಂಬ ಮಡಕೆಗೆ ಮೂಲ ಸಾಮಗ್ರಿಯಾದ ಮಣ್ಣೂ ಅವನೇ ಎಂಬ ದೃಷ್ಟಿಯಿಂದ ವಿಶ್ವಾದಿಮೂಲ ಮಾಯಾಲೋಲ ಎಂಬ ಪದಪುಂಜಗಳಲ್ಲಿ ಮಾಯೆಯೆಂಬ ತನ್ನ ಶಕ್ತಿಯಿಂದ ತಾನೇ ಕಾರಣವಾಗಿ ತಾನೇ ವಸ್ತುವಾಗಿ ಸಾಧನವಾಗಿ ಎಲ್ಲವನ್ನೂ ರೂಪಿಸಿದ್ದಾನೆ ಎಂಬ ತಾತ್ಪರ್ಯ ಅಲ್ಲದೆ ಮಾಯೆಯೆಂಬುದು ಪರಮಾತ್ಮನ ಶಕ್ತಿ ಪರಮಾತ್ಮನಿಲ್ಲದೆ ಶಕ್ತಿಯಿಲ್ಲ ಶಕ್ತಿಯಿಲ್ಲದೆ ಮಾಯೆಯಿಲ್ಲ ಸೂರ್ಯನು ಬೆಳಕು ಸೇರಿರುವಂತೆ ಈಶ್ವರ ಮತ್ತು ಮಾಯೆಗಳು ಇಂಥ ದೇವರು ಸರ್ವೇಶ ಎಲ್ಲಕ್ಕೂ ಅಧಿಪತಿ ಎಲ್ಲಕ್ಕೂ ಪ್ರಭು ಅಂಥವನು ಪರಬ್ರಹ್ಮ ಮಹತ್ತಾದದ್ದು ಬೃಹತ್ತಾದದ್ದು ಎಲ್ಲವನ್ನೂ ಮೀರಿದ ಸತ್ ಚಿತ್ ಆನಂದ ಸ್ವರೂಪ ಈ ಒಂದು ತತ್ವವನ್ನು ನಾವು ಕಾಣಲಾಗುವುದಿಲ್ಲ ಕಾಣದಿದ್ದು ಮಾತ್ರಕ್ಕೆ ನಮಗೆ ನಂಬಿಕೆ ಇಲ್ಲವೆಂದಲ್ಲ ಹೀಗೆ ಕಾಣದಿರುವ ತತ್ವದಲ್ಲಿಯೂ ಈ ಎಲ್ಲ ಜಗತ್ತು ಯಾವ ರೀತಿ ವಿಶ್ವಾಸವಿಟ್ಟು ಅಳ್ತಿಯಿಂದ ಅಂದರೆ ಪ್ರೀತಿಯಿಂದ ನಂಬಿದೆಯೋ ಅಂಥ ವಿಚಿತ್ರಕ್ಕೆ ನಮಸ್ಕಾರ ಎಂದಿದ್ದಾರೆ ಇದೇಕೆ ವಿಚಿತ್ರ ಆಶ್ಚರ್ಯ ಕಾಣುವ ವಸ್ತುವಿನಲ್ಲಿಯೇ ನಮಗೆ ನಂಬಿಕೆ ಉಂಟಾಗುವುದಿಲ್ಲ ಆದರೆ ಕಾಣದ ಪರದತ್ವದಲ್ಲಿ ಇಂದು ಎಂದು ಮುಂದು ಸಹ ನಂಬಿಕೆ ಇರಿಸಿದ್ದೇವೆ ಇಂಥದ್ದು ವಿಚಿತ್ರವಲ್ಲದೆ ಮತ್ತೇನು ಈ ವಿಚಿತ್ರವೇ ವಿಸ್ಮಯ ಇದನ್ನೇ ಆಶ್ಚರ್ಯವೆನ್ನುತ್ತಾರೆ ಭೂಮ ಎನ್ನುತ್ತಾರೆ ಯೋಗಶಾಸ್ತ್ರದಲ್ಲಿ ವಿಸ್ಮಯೋ ಯೋಗ ಭೂಮಿಕಾ ಎಂಬ ಮಾತನ್ನು ಸ್ಮರಿಸಿದಾಗ ಜಗತ್ತೇ ವಿಸ್ಮಯ ಜಗತ್ಸಷ್ಟಿಕರ್ತ ಮತ್ತೂ ದೊಡ್ಡ ವಿಸ್ಮಯ ಅಂಥ ವಿಸ್ಮಯಕ್ಕೆ ಅಜ್ಞಾನಿಗಳಾದ ನಾವು ಮಣಿಯುವುದಲ್ಲದೆ ಶರಣಾಗುವುದಲ್ಲದೆ ಬೇರಾವ ದಾರಿಯೂ ಇಲ್ಲ ಎಂಬ ಭಾವದಿಂದ ನಮಸ್ಕಾರ ಪೂರ್ವಕವಾಗಿ ನಾಂದಿ ನಿರ್ದೇಶನ ಮಾಡಿದ್ದಾರೆ ಡಿ ವಿ ಗುಂಡಪ್ಪನವರು ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯ ವಿಹರಿಪುದು ಅದು ಒಳ್ಳಿ ತೆಂಬುದು ನಿಜದವಾಡೆ ಆಗಹನ ತತ್ವಕೆ ಶರಣೋ ಮಂಕುತಿಮ್ಮ ಆಗಹನ ತತ್ವಕೆ ಶರಣೋ ಮಂಕುತಿಂ ಪರೋಕ್ಷ ಪ್ರಿಯ ಇವಹಿ ದೇವಾ ಎಂಬ ವೇದೋಕ್ತಿಯಂತೆ ಕಾಣದಿದ್ದರೂ ಆಶ್ಚರ್ಯಕರವಾಗಿ ವಿಶ್ವಾಸಪಾತ್ರವಾಗಿರುವ ತತ್ವಕ್ಕೆ ಶರಣು ಎಂಬ ಮಂಗಳಾಚರಣೆಯ ಬಳಿಕ ಡಿವಿ ಜಿಯವರು ಮತ್ತೆ ಮತ್ತೆ ಆ ತತ್ವದ ಬಗ್ಗೆ ಪರಿಪ್ರಶ್ನೆಗಳನ್ನು ಮಾಡುತ್ತಾರೆ ಆ ತತ್ವ ಇದೆಯೋ ಇಲ್ಲದೋ ತನ್ನ ಅಸ್ತಿತ್ವವನ್ನು ಯಾರಿಗೂ ತಿಳಿಯಗೊಟ್ಟಿಲ್ಲ ಆದರೆ ತನ್ನ ಮಹಿಮೆಯಿಂದಲೇ ಯಾವ ಬಾಹ್ಯ ಸಾಧನೆಗಳಿಲ್ಲದೆ ಅದು ಜಗತ್ತಾಗಿದೆ ಜೀವವಾಗಿದೆ ಒಟ್ಟಾರೆ ಜಗಜ್ಜೀವೇಶ್ವರ ಯೋಗಕ್ಕೆ ಕಾರಕವಾಗಿದೆ ಇಂಥ ಪರತತ್ವವು ಲೋಕದಲ್ಲಿ ಮಾತ್ರವಾಗಿ ವಿಹಾರ ಮಾಡುತ್ತಿದೆ ಬ್ರಹ್ಮಸೂತ್ರದ ಮಾತು ಇಲ್ಲಿ ಸ್ಮರಣೀಯ ಲೋಕವತ್ತು ಲೀಲಾ ಕೈವಲ್ಯಂ ಎಂಬಂತೆ ಲೀಲೆಯಿಂದ ವಿಜೃಂಭಿಸಿದ ಆ ಪರತತ್ವವು ಒಳ್ಳಿತೆಂಬುದು ಮಂಗಳಕಾರಿ ಎಂಬುದು ಶಿವವೆಂಬುದು ನಿಸದವಾಗಲು ಸ್ಪಷ್ಟವಾಗಲು ಆ ತತ್ವಕ್ಕೆ ನಾವು ಶರಣಾಗಬೇಕು ಅದು ನಿಗೂಢ ಯಾರು ಅದಕ್ಕೆ ಶರಣಾಗುತ್ತಾರೋ ಅವರು ಮಾತ್ರ ಆ ತತ್ವವನ್ನು ತಿಳಿಯಬಲ್ಲರು ಎಂದು ಮತ್ತೆ ಮತ್ತೆ ಪರತತ್ವದ ವಿಶ್ವನಿಯಾಮಕವಾದ ಆ ಸಂಕೇತಕ್ಕೆ ತಮ್ಮ ವಿನಮ್ರ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಶರಣಾಗತಿಯ ಬಳಿಕ ಡಿ ವಿ ಜಿಯವರು ಪ್ರಶ್ನೆಗಳಿಗೆ ಆರಂಭ ಮಾಡುತ್ತಾರೆ ಪ್ರಶ್ನೆಯಿಲ್ಲದೆ ಜಿಜ್ಞಾಸೆಯೇ ಇಲ್ಲ ಜ್ಞಾನವನ್ನು ತಿಳಿಯುವ ಬಯಕೆಯೇ ಜಿಜ್ಞಾಸೆ ನಮ್ಮ ಉಪನಿಷತ್ತುಗಳಲ್ಲಿಯೇ ಇದರ ಆರಂಭ ಉಂಟು ಪ್ರಶ್ನೆಯಿಂದಲೇ ಆರಂಭವಾಗುತ್ತದೆ ಅಂತೆಯೇ ಕಗ್ಗದ ಗುಂಡೋಪನಿಷತ್ತು ಕೂಡ ಪ್ರಶ್ನೆಯಿಂದಲೇ ಏನು ಈ ಜೀವನದ ಅರ್ಥ ಈ ಪ್ರಪಂಚಕ್ಕೆ ಏನಿದು ಅರ್ಥ ಈ ಪ್ರಪಂಚದಲ್ಲಿ ಜೀವದಲ್ಲಿ ಇರುವ ಅನ್ಯೋನ್ಯ ಸಂಬಂಧಗಳ ಸ್ವಾರಸ್ಯವೇನು ಅಲ್ಲದೆ ಕಾಣದಿರುವ ಅಚಿಂತ್ಯವಾವುದಾದರೂ ಅತೀತವಾವುದಾದರೂ ಉಂಟೆ ಇದ್ದರೆ ಅದೇನು ನಮ್ಮ ಜ್ಞಾನ ನಮಗೆ ಪ್ರಮಾಣವೇ ಎಂದು ಕೇಳುತ್ತಾರೆ ಇಲ್ಲಿ ಗಮನೀಯವಾದದ್ದು ಪುರುಷಾರ್ಥಗಳ ಬಗ್ಗೆ ಇರುವ ಚಿಂತೆ ಜೀವನದ ಅರ್ಥ ಎನ್ನುವಾಗ ಜೀವನದ ಗುರಿ ಲಕ್ಷ್ಯ ಎಂಬ ತಾತ್ಪರ್ಯವುಂಟು ಪ್ರಪಂಚಾರ್ಥಾ ಇನ್ನುವಾಗ ಬದಲಾವಣಿಯೇ ಮೂಲಧಾತುವಾದ ಪ್ರಪಂಚದ ಹಿಂದಿರುವ ಅವಿನಾಶಿಯಾದ ಅವಿಕಾರಿಯಾದ ತತ್ವ ಯಾವುದು ಎಂಬ ಚಿಂತನೆ ಅಂತೆಯೇ ಜೀವ ಮತ್ತು ಜಗತ್ತುಗಳ ಸಂಬಂಧವನ್ನು ಕುರಿತು ಹೇಳುವಾಗ ಈಶ್ವರ ಎಂಬ ಮೂರನೆಯ ಆಯಾಮದ ಬಗ್ಗೆ ಕೂಡ ನಮ್ಮ ಕಾಣಿಕೆ ಉಂಟು ಹೀಗಿರುವಾಗ ಕಾಣದಲ್ಲಿ ಇರುವುದು ಏನಾದರೂ ಉಂಟೆ ಎನ್ನುವಾಗ ಆತ್ಮಾಸ್ತಿತ್ವ ಕರ್ಮಾಸ್ತಿತ್ವ ಜನ್ಮಾಸ್ತಿತ್ವ ಮುಂತಾದ ವಿಶ್ವಾಸಗಳ ಬಗ್ಗೆ ನಮ್ಮ ಆಲೋಚನೆ ಹರಿಯಬಹುದು ಹೀಗಿರಲು ಜ್ಞಾನ ಪ್ರಮಾಣವೇ ಎನ್ನುವಾಗ ಜ್ಞಾನದ ಸ್ವತಃ ಪ್ರಮಾಣದ ಬಗ್ಗೆ ಕೂಡ ಬೆಳಕು ಹರಿದಿದೆ ಜ್ಞಾನಕ್ಕೆ ಅನ್ಯ ಪ್ರಮಾಣ ಬೇಕಿಲ್ಲ ಬೆಳಕು ಹೇಗೆ ಎಲ್ಲವನ್ನೂ ಬೆಳಗಿ ತನ್ನೂ ಬೆಳಗಬಲ್ಲದು ಒಂದು ದೀಪ ಹೇಗೆ ಎಲ್ಲ ವಸ್ತುವನ್ನೂ ಬೆಳಗಿ ತನ್ನ ಅಸ್ತಿತ್ವವನ್ನೂ ಕೂಡ ತೋರಬಲ್ಲದು ಹಾಗೆ ಜ್ಞಾನವು ಎಲ್ಲವನ್ನೂ ಬೆಳಗಿ ತನಗೆ ತಾನೇ ಪ್ರಮಾಣವಾಗಿ ನಿಲ್ಲಬಹುದು ಇಂತಹ ಸ್ವಾನುಭೂತ್ಯೇಕೈಕ ಮಾನತೆಯನ್ನು ಈಗ ಡಿ ವಿ ಕಗ್ಗದಲ್ಲಿ ಕಂಡರಿಸುತ್ತಾರೆ ಹೋಗಿವೆ ಮಾಸಿ ಸುಳಿದಿಲ್ಲವಾವ ಹೊಸದರುಶನದ ಹೊಳಪುಂ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಪ್ರಶ್ನಾವಳಿಯ ಮುಂದುವರಿಕೆಯಾಗಿ ನಮ್ಮ ಇಂದಿನ ಸ್ಥಿತಿಯನ್ನು ಬಿಂಬಿಸುವ ಪ್ರಯತ್ನವನ್ನು ಕಗ್ಗದಲ್ಲಿ ಡಿ ವಿ ಜಿಯವರು ಮಾಡುತ್ತಾರೆ ನಮಗೀಗ ಬಂದಿರುವ ದುಸ್ಥಿತಿಯಾದರೂ ಎಂಥದ್ದು ಹಳೆಯ ಭಕ್ತಿ ಶ್ರದ್ಧೆ ಮುಂತಾದುವೆಲ್ಲ ಮಾಸಿ ಹೋಗಿವೆ ಅಳಿಸಿ ಹೋಗಿವೆ ಅವುಗಳು ಕುರುಹೂ ಇಲ್ಲದಂತೆ ಅಸ್ತಂಗತವಾಗಿವೆ ಅದು ಹೋಗಲಿ ಅದರ ಬಗ್ಗೆ ಚಿಂತೆ ಬೇಡ ಗತಂತು ಗತಮೇವ ಗತಂ ಶೋಕಂ ನ ಕುರುವೀತ ಎಂಬುದು ಆರ್ಯೋಕ್ತಿ ಆದರೆ ಯಾವುದೇ ಹೊಸ ದರ್ಶನ ಸುಳಿದಿಲ್ಲ ಕಾಗೆಯ ನಡಿಗೆ ಮರತು ಹೋದರೆ ಪರವಾಗಿಲ್ಲ ಆದರೆ ಹಂಸದ ನಡಿಗೆ ನಮ್ಮದಾಗಬೇಕಲ್ಲವೇ ಹಾಗಾಗದೆ ಕಾಗೆಯ ನಡಿಗೆಯನ್ನೂ ಮರೆತು ಹಂಸದ ನಡಿಗೆಯೂ ಬಾರದಂತಾದಾಗ ನಮ್ಮ ಸ್ಥಿತಿ ಅದೆಷ್ಟು ಕಷ್ಟವಾಗುತ್ತದೆ ಅದೇ ರೀತಿಯಾಗಿದೆ ಯಾವ ಹೊಸ ದರ್ಶನದ ದೀಪ್ತಿಯೂ ನಮ್ಮ ಮುಂದೆ ಇಲ್ಲ ಇಂತಿರಲು ಪಳಗಿದ್ದ ಮನೆ ಕುರುಡ ಕುಂಟನ ತೆರದಿ ಜಗತ್ತು ತಳಮಳಿಸುತ್ತಿದೆ ಎನ್ನುವಾಗ ಪಳಗಿದ್ದ ಮನೆಯೆಂದರೆ ಕುರುಡ ಕುಂಟರು ಆ ಮನೆಯಲ್ಲಿ ವಾಸವಾಗಿದ್ದಾರೆ ಕುರುಡನಿಗೆ ಮನೆಯಲ್ಲಿ ಎಲ್ಲಿ ಏರುಂಟು ಎಲ್ಲಿ ಜಾರುಂಟು ಎಲ್ಲಿ ಬಾಗಿಲುಂಟು ಎಲ್ಲಿ ಕಿಟಕಿ ಉಂಟು ಇದೆಲ್ಲ ತಿಳಿದಿತ್ತು ಕುಂಟನಿಗೆ ಯಾವ ಗೋಡೆಯನ್ನು ಆನಿಸಿಕೊಂಡು ತಾನು ಹೇಳಬೇಕು ಯಾವ ಒಂದು ಹಿಡಿಯನ್ನು ಹಿಡಿದು ತಾನಿಳಿಯಬೇಕು ಎಂಬ ಸದುಪಾಯಗಳ ಕಲ್ಪನೆಯಿದೆ ಇಂಥ ಮನೆ ಹಳೆಯದು ನಿಜ ಆದರೆ ಆ ಹಳೆಯ ಮನೆ ಬಿದ್ದ ಬಳಿಕ ಮತ್ತಾಗ ಹೊಸ ಮನೆಯಿಲ್ಲ ಬೀದಿಗೆ ಬಿದ್ದು ಅನಾಥರಾದ ನಿರಾಶ್ರಿತರಾದ ಕುರುಡ ಕುಂಟರಂತೆ ನಮ್ಮೀ ಬಾಳು ಕೂಡ ಛಿದ್ರವಾಗಿದೆ ಅಸ್ತವ್ಯಸ್ತವಾಗಿದೆ ಹೀಗಾಗಿ ವಿಶ್ವಾಸವನ್ನು ಕಳೆದುಕೊಂಡವು ಆಶ್ವಾಸವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ ಇಂತಿರಲು ನಿಶ್ವಾಸವೂ ಇಲ್ಲದ ಸ್ಥಿತಿ ನಮ್ಮದಾಯಿತಲ್ಲ ಎಂಬುದು ಕಗ್ಗದ ಕೊರಗು ಕಾರುಣ್ಯ ಸರಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣ ಮೆನಿಪಲು ತೋರ್ಪುದೊಂದು ಚಣ ಕಾರ್ಪಣ್ಯ ಕಟುಕತೆಗಳೆನಿಪುದಿನ್ನೊಂದು ಚಣ ತೋರದಾವುದುಟವೋ ಮಂಕುತಿಮ್ಮ ತೋರದಾವುದುಟವೋ ಮಂಕುತಿಮ್ಮ ದ್ವಂದ್ವದ ಬಳಿಕ ಮತ್ತೊಂದು ದ್ವಂದ್ವ ಹೀಗೆ ದ್ವಂದ್ವ ಪರಂಪರೆ ಮುಂದುವರಿಯುತ್ತಲೇ ಇರುತ್ತದೆ ಹಳೆಯ ಭಕ್ತಿ ಶ್ರದ್ಧೆಗಳು ಹೋಗಿ ಹೊಸ ದರ್ಶನ ಸುಳಿಯದೇ ಇರುವಾಗ ಮತ್ತೂ ಪ್ರಶ್ನೆ ಹೇಳುತ್ತದೆ ಅದೇನು ಜೀವನದಲ್ಲಿ ಕಾರುಣ್ಯ ಸರಸತೆ ಸೌಂದರ್ಯ ರುಚಿಗಳೇ ಸೃಷ್ಟಿಯ ಕಾರಣವೆ ತೋರುತ್ತದೆಯೋ ಅಥವಾ ಕಾರ್ಪಣ್ಯ ಕಟುಕತೆ ಬರ್ಬರತೆಗಳೇ ಸೃಷ್ಟಿ ಹೇತುವೆಂಬಂತೆ ತೋರುತ್ತದೆಯೋ ಎಂಬುದಾಗಿ ಅಂದರೆ ಉಳಿತೇ ಸೃಷ್ಟಿಯ ಮೂಲ ಕೆಡುಕೆ ಸೃಷ್ಟಿಯ ಮೂಲ ಭಗವಂತನು ಶಿವನೇ ಭಗವಂತನು ರುದ್ರನೇ ಭಗವಂತನು ಶಾಂತನೆ ಭಗವಂತನು ಘೋರನೆ ಎಂಬ ಪ್ರಶ್ನೆ ಹೀಗಿರುವಾಗ ದ್ವಂದ್ವಗಳಲ್ಲಿ ನಮಗಾವ ತಥ್ಯವೂ ತೋರುತ್ತಿಲ್ಲ ನಮಗಾವ ಸತ್ಯವೂ ಕಾಣುತ್ತಿಲ್ಲ ಎಂಬ ಅಶಾಂತಿ ಉಂಟು ನಿರ್ವೇದ ಉಂಟು ಈ ನಿರ್ವೇದವನ್ನು ಪಾರಗಾಣಿಸುವ ಬಗೆ ಹೇಗೆ ನಮಗಿರುವುದು ಅರೆಗಣ್ಣು ಆದರೆ ಅರೆಗಣ್ಣೆಂದು ಕೊರಗಿದರೆ ಫಲವುಂಟೆ ಅದರ ಬಗ್ಗೆ ಕೇಳಿ ಅರೆ ಅರೆಗಣ್ಣು ನಮದೆಂದು ಕೊರ ಕೊಗಿ ಫಲವೇನು ಅರೆ ಬೆಳಕುದರೆಯೊಳದೊರಲಿ ಸುಖವೇನು ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ ಪರೀಕಿಸಿದೊಡದು ಲಾಭ ಮಂಕುತಿಮ್ಮ ಪರಿಕಿಸಿದೊಡದು ಲಾಭ ಮಂಕುತಿಮ್ಮ ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು ನಮಗಿರುವುದೇ ಅಪೂರ್ಣ ದೃಷ್ಟಿ ಎಂದು ಕೊರಗಿದರೆ ಯಾವ ಲಾಭವೂ ಇಲ್ಲ ಅರೆ ಬೆಳಪು ಈ ಭೂಮಿಯಲ್ಲಿ ಆವರಿಸಿದೆ ಎಂದು ದುಃಖಿಸಿ ಕೂಗಾಡಿದರೆ ಯಾವ ಚರೈವೇತಿ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಪ್ರಯತ್ನ ಮುಖ್ಯ ಉಮರ್ಖಯ್ಯಾಮನ ಉಮರನ ಒಸಗಿಯನ್ನು ಇದೇ ಡಿ ವಿಜಿಯವರು ಅನುವಾದ ಮಾಡಿದ್ದಾರೆ ಅಲ್ಲಿ ಹೇಳುತ್ತಾರೆ ಯತ್ನಿಸಿದೆ ನಾನ್ ಕನಿಕರಿಸಿ ನೋಡು ಹೇ ಭಗವಂತ ನಿನ್ನನ್ನು ತಿಳಿಯಲು ನಾನಾಗಲಿಲ್ಲ ನೀನು ಬೆಳಕಿನ ಪರ್ವತ ನಾನು ಮಬ್ಬುಗವಿ ನಾನು ಸರಿಯಾಗಿದ್ದರೆ ನೀನು ನನಗೆ ಅನುಗ್ರಹ ಮಾಡುವೆ ಎಂಬುದಾದರೆ ನಿನ್ನ ಔದಾರ್ಯಕ್ಕೆ ಏನಾದರೂ ಹೋಲಿಕೆ ಉಂಟೆ ಹೀಗಾಗಿ ನೀನು ಕನಿಕರಿಸಬೇಕು ಅಷ್ಟು ಮಾತ್ರವಲ್ಲ ನಿನ್ನನ್ನು ಕಾಣುವತ್ತ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೆ ಎಂಬ ಒಂದು ಭಾವದಿಂದ ಕನಿಕರಿಸಿ ನೋಡು ಎಂಬುದಾಗಿ ಅದೇ ರೀತಿ ನಾವು ಕೂಡ ಪ್ರಯತ್ನ ಮಾಡಬೇಕು ಪ್ರಯತ್ನೇ ಕೃತಿ ಕೋ ದೋಷ ಎಂಬುದಾಗಿ ಸುಭಾಷಿತ ಹೇಳುತ್ತದೆ ಇರುವ ಕಣ್ಣಿನಲ್ಲಿ ಇರುವ ಬೆಳಕಿನಲ್ಲಿ ಆದಷ್ಟು ನೋಡಬೇಕು ಆದಷ್ಟು ಕಾಣಬೇಕು ಎಷ್ಟಾದರಷ್ಟು ಸರಿ ಮಂಕುತಿಮ್ಮ ಎಂಬುದು ಕಗ್ಗದ್ದೇ ಮತ್ತೊಂದು ಉಪದೇಶಾಮೃತ ಹೀಗಿರುವಾಗ ಪ್ರಯತ್ನದ ಬಗ್ಗೆ ಹಿಂದೆಯಬಾರದು ಪ್ರಯತ್ನದ ಬಗ್ಗೆ ಹಿಂಜರಿಯಬಾರದು ಇದು ಧೀರರ ಲಕ್ಷಣ ಧೀರರು ಪ್ರಯತ್ನದಲ್ಲಿ ಯಾವ ವೈಫಲ್ಯವನ್ನು ಕಾಣುವುದಿಲ್ಲ ಎಂಬುದು ಡಿ ವಿಜಿಯವರ ತತ್ವ ತೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೇ ತಣಿತಣಿವನ್ನ ಕಣ್ಣಿನ ಪುಣ್ಯವೂ ನೋಡು ಗುಣಕ್ಕೆ ಕಾರಣವೊಂದೇ ಮಂಕುತಿಮ್ಮ ಗುಣಕ್ಕೆ ಕಾರಣವೊಂದೇ ಈ ಮುಂದಿನ ಪದ್ಯದಲ್ಲಿ ಆಪ್ಂ ಎಂಬ ಧನಾತ್ಮಕತೆಯನ್ನು ಡಿವಿಜಿಯವರು ಎತ್ತಿ ಹಿಡಿದಿದ್ದಾರೆ ಅದರ ಮತ್ತೊಂದು ರೂಪವೇ ವಿಸ್ತಾರವಾದ ದೃಷ್ಟಿ ಅಂದರೆ ಪ್ರತ್ಯಗಾಲೋಚನೆ ವಿಶ್ವಾತ್ಮ ಅದರ ಒಂದು ದೃಷ್ಟಾಂತವಾಗಿ ಪ್ರಕೃತ ಪದ್ಯವನ್ನು ಗಮನಿಸಬಹುದು ಹಸಿರು ಹುಲ್ಲನ್ನು ನೋಡಿದಾಗ ಆ ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು ಬೇರಿನಿಂದ ಬಂತೆ ಮಣ್ಣಿನಿಂದ ಬಂತೆ ಸೂರ್ಯನಿಂದ ಬಂತೆ ಚಂದ್ರನಿಂದ ಬಂತೆ ನೀರಿನದೇ ಅಥವಾ ನೋಡುವ ಕಣ್ಣಿನದೇ ಎಂಬ ಪ್ರಶ್ನೆ ಕಾರಣ ಬೇರಿಂದ ಬಂದಿರಬಹುದು ಗಿಡದ ಮೂಲಭೂತ ಸತ್ವವೇ ಅದಾಗಿರಬಹುದು ಅಥವಾ ಮಣ್ಣಿನ ಸಾರವೇ ಆಗಿರಬಹುದು ಇಲ್ಲವಾದರೆ ಸೂರ್ಯನ ಬೆಳಕಿನಲ್ಲಿ ಉಂಟಾಗುವ ದ್ಯುತಿಸಂಶ್ಲೇಷಣದ ಫಲವಾಗಿರಬಹುದು ಅಥವಾ ಓಷಧೀನಾಂಪತಿ ಎಂಬ ಚಂದ್ರನ ಕಿರಣಗಳ ಪ್ರಭಾವ ಇರಬಹುದು ಇಲ್ಲವಾದರೆ ನೀರಿನ ಜೀವದ್ರವ ಪರ್ಯಾಯವಿರಬಹುದು ಅಥವಾ ನಮ್ಮ ಕಣ್ಣೊಳಗಿರುವ ಬೆಳಕಿನ ತಂತುಗಳ ಪ್ರಭಾವದಿಂದ ಬೆಳಕನ್ನು ಗ್ರಹಿಸುವ ಶಕ್ತಿ ನಮಗೆ ಬಂದ ಕಾರಣ ಹುಲ್ಲಿನಲ್ಲಿ ಹಸಿರಿನ ಬೆಳಕನ್ನು ನಾವು ಕಾಣಬಹುದು ಇವೆಲ್ಲಕ್ಕಿಂತ ಮಿಗಿಲಾಗಿ ನಮಗೀ ಹಸಿರಿನ ಸೌಭಾಗ್ಯವನ್ನು ಕಾಣುವ ಫಲ ಬಂದಿದೆಯಲ್ಲ ಆ ಕಣ್ಣಿನ ಪುಣ್ಯವೋ ಈ ಜಗತ್ತು ಈ ಒಂದು ಜಗತ್ತಿನ ಹುಲ್ಲು ಎಂದು ಭಾವಿಸಬಹುದು ದೃಷ್ಟಿಯಂತೆ ಸೃಷ್ಟಿ ಎಂಬುದಾಗಿ ವೇದಾಂತದಲ್ಲಿರುವ ಒಂದು ಪ್ರಮುಖವಾದ ಇದನ್ನೇ ದೃಷ್ಟಿ ಸೃಷ್ಟಿವಾದ ಎಂದು ಹೇಳುತ್ತಾರೆ ಈ ರೀತಿ ಗಮನಿಸಿದಾಗ ಗುಣಕ್ಕೆ ಕಾರಣವೊಂದೇ ಖಂಡಿತ ಒಂದಲ್ಲ ಕಾರಣ ಅನೇಕ ಕಾರಣಗಳು ಅನೇಕ ಕಾರಣಗಳ ಸಮವಾಯವೇ ಸಮನ್ವಯವೇ ಈ ಒಂದು ಮಹಾಸೃಷ್ಟಿ ಜಾಲ ಎಂದು ಭಾವಿಸಿದಾಗ ಅಷ್ಟೇಕೆ ನೀರಿನ ಎರಡು ಘಟಕಗಳನ್ನು ನೋಡೋಣ ಜಲಜನಕ ಆಮ್ಲಜನಕಗಳನ್ನು ಕಂಡಾಗ ನೀರು ದಹನಾನುಕೂಲಿಯಲ್ಲ ಬೆಂಕಿಯನ್ನು ಆರಿಸುವ ಗುಣವುಳ್ಳದ್ದು ಜಲಜನಕವಾದರೂ ಸ್ವಯಂ ದಹ್ಯವಾದ ಅನಿಲ ಆಮ್ಲಜನಕವಾದರೂ ದಹನಾನುಕೂಲಿಯಾದ ಅನಿಲ ಈ ಎರಡು ಅನಿಲಗಳ ಸಂಯೋಗದಿಂದ ದಹನವನ್ನೇ ನಿರಾಕರಿಸುವ ದಹನವನ್ನೇ ನಾಶನ ಮಾಡುವ ನೀರಿನ ಉತ್ಪನ್ನವಾಗುತ್ತದೆ ಎಂದರೆ ಯಾವುದು ಹೇತು ಯಾವುದು ಅಹೇತು ಎಂಬ ನೆಲೆಯಲ್ಲಿ ಕಂಡಾಗ ನಮಗೆ ತಿಳಿಯುತ್ತದೆ ಗುಣಕ್ಕೆ ಒಂದಲ್ಲ ಕಾರಣ ಅನೇಕ ಕಾರಣ ಯಾವುದೇ ವಸ್ತುವಿನಲ್ಲಿ ಇಲ್ಲದಿರುವುದು ಮತ್ತೊಂದು ರೂಪಾಂತರದಲ್ಲಿ ಬರಬಹುದು ಪರಿಣಾಮದಲ್ಲಿ ಉತ್ಪನ್ನವಾಗಬಹುದು ಅಥವಾ ಕಾಣುವ ಲೋಕದಲ್ಲಿ ಕಾಣುವ ನೋಟದಲ್ಲಿ ಇರಬಹುದು ಇಲ್ಲವೇ ವಿವರ್ತ ರೂಪದಿಂದ ಭಾಸಮಾನವಾಗಬಹುದು ಎಂದರೆ ನಮ್ಮ ಭಾರತೀಯ ದರ್ಶನದ ಆರಂಭವಾದ ಪರಿಣಾಮವಾದ ಮತ್ತು ವಿವರ್ಥವಾದಗಳ ಸಾರಾಂಶವೆಲ್ಲ ಈ ಒಂದು ಪದ್ಯದಲ್ಲಿಯೇ ಮೆರವಣಿಗೆ ಆಡಿದೆ ಎಂದರೆ ಆಶ್ಚರ್ಯವಲ್ಲ ಇದು ಡಿ ವಿ ದರ್ಶನ ಶಾಸ್ತ್ರ ಪ್ರಾತಿಭಕ್ಕೆ ಅತ್ಯಂತ ರಮಣೀಯವಾದ ನಿದರ್ಶನ ಎಂದು ಕೂಡ ಹೇಳಬಹುದು ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ್ಭುತವ ಮನುಜರಳಗಾಗೋರ್ಪ ಮೀಯುಣ ಅನುಮಂಕುತಿಮ್ಮ ಅನುವಾದಮಂಕುತಿಮ್ಮ ಈಶ್ವರಸ್ತಿತ್ವದ ಬಗ್ಗೆ ಅನೇಕರಿಗೆ ಸಂದೇಹವುಂಟು ಅಷ್ಟೇಕೆ ಅವಾರ್ಡ್ಗಳಿಲ್ಲದೆ ಯಾವುದನ್ನೂ ನಂಬದ ಭಕ್ತ ಶಿಖಾಮಣಿಗಳೇ ಇದ್ದಾರೆ ಇವರ ಬಗ್ಗೆ ಡಿವಿಜಿ ಒಂದು ಮಾರ್ಮಿಕವಾದ ಸವಿಮಾತನ್ನು ಕಿವಿಮಾತನ್ನು ಆಡುತ್ತಾರೆ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳು ಅದೇಕೆ ದೈವದ ಅದ್ಭುತವನ್ನು ಮನಗಾಣಿಸಲು ಕಾರಣ ದೇವಾಂಶ ಸಂಭೂತರನ್ನು ತೋರಿಸಬೇಕಿಲ್ಲ ಇಂದ್ರಜಾಲ ಮಹೀಂದ್ರಜಾಲಗಳನ್ನು ತೋರಿಸಬೇಕಿಲ್ಲ ಆಕಾಶವನ್ನು ಭೂಮಿಯನ್ನಾಗಿಸುವ ಅದ್ಭುತ ಚಮತ್ಕಾರ ಕೂಡ ಯಾವಾಗ ಮನುಷ್ಯರಲ್ಲಿ ಆಗಾಗ ಕಾಣುವ ಮಹನೀಯ ಗುಣವನ್ನು ನಾವು ಗುರುತಿಸಬಲ್ಲವೋ ಆಗಲೇ ಅದು ಪರಬ್ರಹ್ಮದ ಸಾಕ್ಷ್ಯವೆಂದು ನಮಗೆ ಸ್ಪಷ್ಟವಾಗಿ ತಿಳಿದುಬರುತ್ತದೆ ಕಾರಣ ಮಾನುಷೋನ್ನತಿಯೇ ಪರಮಾತ್ಮನ ಒಂದು ಅಂಶದ ಸಾಕ್ಷ್ಯ ಈ ಬಗ್ಗೆ ಭಗವದ್ಗೀತೆಯೇ ವಿಭೂತಿಯೋಗ ಎಂಬ ಅಧ್ಯಾಯದಲ್ಲಿ ಹೇಳುತ್ತದೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವಾವ ಗಚ್ಛತ್ವಂ ತೇಜೋಂಶ ಸಂಭವಂ ಎಂಬುದಾಗಿ ಎಲ್ಲೆಲ್ಲಿ ಮಹನೀಯತೆಯುಂಟೋ ಅದೆಲ್ಲ ಪರಮಾತ್ಮನ ನೆಲೆಮನೆ ಆಯತನ ಎಂಬುದಾಗಿ ಉದಾತ್ತತೆ ಯಾರಿಗೆ ಇಲ್ಲವೋ ಅವರಲ್ಲಿ ಕೂಡ ಕೆಲವೊಮ್ಮೆ ಔದಾತ್ಯ ಬರುವುದುಂಟು ಗಾಂಧಾರಿ ಅಸೂಯಾಗ್ರಸ್ತೆ ಕುಂತಿಗೆ ಧರ್ಮರಾಜ ಜ್ಯೇಷ್ಠ ಪುತ್ರನಾಗಿ ಜನಿಸಿದ ಎಂದು ಕೇಳಿಬಂದೊಡನೆಯೇ ತನ್ನ ಗರ್ಭವನ್ನು ಪಾತ ಮಾಡಿಕೊಂಡ ಈರ್ಷ್ಯಾಳು ಅಂಥವಳೂ ಕೂಡ ದುರ್ಯೋಧನನು ಕುರುಕ್ಷೇತ್ರ ಯುದ್ಧಕ್ಕೆ ಹೊರಟಾಗ ಆಶೀರ್ವಾದವನ್ನು ಬೇಡಲು ಬಂದಾಗ ಅವನಿಗೆ ವಿಜಯೀಭವ ಎಂಬ ಆಶಿಸ್ಸನ್ನು ಮಾಡಲಿಲ್ಲ ಅಷ್ಟೇ ಅಲ್ಲ ಯತಃ ಕೃಷ್ಣ ಸ್ತಥೋ ಧರ್ಮ ಯಥೋ ಧರ್ಮಸ್ತಥೋ ಜಯಃ ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಧರ್ಮವಿದೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ ಎಂದು ಹೇಳಿ ಧರ್ಮಕ್ಕೆ ಜಯವಾಗಲಿ ಪಾಂಡವ ಪಕ್ಷದಲ್ಲಿ ಜಯವುಂಟು ಧರ್ಮವುಂಟು ಎಂದು ಹೇಳಿದ ಮಹಾ ಮಹಿಳೆಯಾದಳು ಇದನ್ನು ಗಮನಿಸಿದಾಗ ನಮಗೆ ಅರಿವಾಗುತ್ತದೆ ಮನುಜರಲ್ಲಿ ಆಗಾಗ ತೂರ್ಪ ಮಹನೀಯತೆಯೇ ಅನುವಾದ ಬ್ರಹ್ಮನದು ಎಂದು ಅಷ್ಟೇ ಅಲ್ಲ ಇದೇ ಮಹಾಭಾರತದಲ್ಲಿ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿ ತನ್ನ ಪಂಚ ಪುತ್ರರ ಸಾವಿಗೆ ಕಾರಣನಾದ ಅಶ್ವತ್ಥಾಮನನ್ನು ಪಾಂಡವರು ಹೆಡಮುರಿ ಕಟ್ಟಿ ತಂದು ನಿಲ್ಲಿಸಿದಾಗ ಇವನನ್ನು ಕೊಲ್ಲುವುದು ಬೇಡ ಇವನ ತಾಯಿಯ ಕೃಪಿಯು ಇವನಿಗಾಗಿ ಬದುಕಿದ್ದಾಳೆ ತನ್ನ ಗಂಡನ ಸಾವಿನ ಬಳಿಕವೂ ಬದುಕಿರುವ ಆ ತಾಯಿಗೆ ಪುತ್ರ ಶೋಕ ಬರುವುದು ಬೇಡ ಎಂದಳು ಇಲ್ಲಿ ದ್ರೌಪದಿಯ ಕ್ಷಮೆ ಮಹನೀಯತೆ ನಮಗೆ ತಿಳಿಯುತ್ತದೆ ಹೀಗೆ ಮನುಜರಲ್ಲಿ ಆಗಾಗ ತೋರುವ ಮಹನೀಯತೆಯೇ ಅನುವಾದ ಬ್ರಹ್ಮನದು ಎನ್ನುವಾಗ ವಂಡರ್ಸ್ ಆರ್ ಎವ್ರಿ ಮೂಮೆಂಟ್ ಎಂಬ ಮಾತು ಜ್ಞಾಪಕಕ್ಕೆ ಬಾರದಿರದು ಇದನ್ನೇ ಕಗ್ಗವು ಮತ್ತೆ ಮತ್ತೆ ಮಹನೀಯವಾಗಿ ಮನನೀಯವಾಗಿ ತಿಳಿಸಿದೆ ಭೌತ ವಿಜ್ಞಾನಿರವಿತ ಧರೆಗಳ ಚಲನ ರೀತಿ ವೇಗವ ನಳೆದು ಶಕ್ತಿಗಳ ಗುಣಿಪ ಪ್ರೀತಿ ರೋಷಗಳ ನವನಳೆವನೇನ್ ಅವ್ಯಕ್ತ ಚೇತನವನರಿವನೇ ಅಳವನೆ ಅರಿವನೇ ಮಂಕುತಿಮ್ಮ ಚೇತನವನರಿವನೇ ಮಂಕುತಿಮ್ಮ ಮಹನೀಯ ಗುಣವೇ ಪರಬ್ರಹ್ಮದ ಲಕ್ಷಣ ಪರಬ್ರಹ್ಮದ ಸಾಕ್ಷ್ಯ ಎಂದು ಹೇಳಿದ ಡಿ ಬಿ ಪ್ರೀತಿ ರೋಷಗಳ ಸಬ್ಜೆಕ್ಟಿವಿಟಿ ಅಂದರೆ ವ್ಯಕ್ತಿ ನಿಷ್ಠತೆಯನ್ನು ಯಾರು ಅಳೆಯಲಾರರು ಎಂಬ ಮಹನೀಯ ಸತ್ಯದತ್ತ ಬೆರಳು ಮಾಡುತ್ತಾರೆ ಭೌತ ವಿಜ್ಞಾನಿ ಸೂರ್ಯ ಚಂದ್ರರ ಗ್ರಹ ನಿಹಾರಿಕೆಗಳ ನಕ್ಷತ್ರಗಳ ಚಲನ ರೀತಿ ವೇಗಗಳನ್ನು ಅಳೆದು ಅವುಗಳ ಪರಸ್ಪರ ಆಕರ್ಷಣ ವಿಕರ್ಷಣ ಶಕ್ತಿಗಳನ್ನೆಲ್ಲ ಗುಣಿಸಿ ಲೆಕ್ಕಿಸುತ್ತಾನೆ ಆದರೆ ಅವನ ಕಣ್ಣೆದುರಿಗಿರುವ ಅವನ ಕುಟುಂಬದವರೇ ಆದ ಮನೆ ಮಂದಿಯ ಪ್ರೀತಿ ರೋಷಗಳ ಸೆಳೆತವನ್ನು ಎಳೆತವನ್ನು ಅರಿಯಲಾಗುತ್ತದೆಯೇ ಅಳೆಯಲಾಗುತ್ತದೆಯೇ ಖಂಡಿತ ಇಲ್ಲ ಹೂವನ್ನು ಮೂಸಬಹುದು ಹೂವಿನ ಬಣ್ಣವನ್ನು ಕಂಡು ಹರ್ಷಪಡಬಹುದು ಅದರ ಬಣ್ಣಕ್ಕೂ ವಾಸನೆಗೂ ಕಾರಣವಾವುದಿಂದು ಹೇಳಬಹುದು ಆದರೆ ಆ ಬಣ್ಣ ಕಾರಣಗಳ ಹಿಂದಿರುವ ಚೈತನ್ಯವನ್ನು ಅಳೆಯಲಾಗುತ್ತದೆಯೇ ಈ ಚೈತನ್ಯ ಎಂದಿಗೂ ಅವ್ಯಕ್ತ ಎನ್ನುತ್ತಾರೆ ಹೀಗಾಗಿ ಅವ್ಯಕ್ತೆಯ ಮೂಲದಲ್ಲಿ ನಿಜವಾದ ಜಗತ್ತಿನ ರಹಸ್ಯವುಂಟು ಎಂದು ಅಲ್ಲದೆ ಜಡದಲ್ಲಿ ಚೈತನ್ಯವುಂಟು ಚೈತನ್ಯದಲ್ಲಿ ಜಡವುಂಟು ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಇರುವುದೊಂದೇ ಅದು ಚೈತನ್ಯ ಎಂದು ತಿಳಿಯುತ್ತದೆ ನರ ಭಾಷೆ ಬಣ್ಣಿಪುದೇ ಪರಸತ್ವರೂಪವನು ಅರಿಯದದು ನಮ್ಯದಯ ಭಾವಗಳ ನೊರೆಯೇ ಪರಮಾನುಭವಗಳುಲಿ ಅನುಭವಿಗಳೊಳ ಕಿವಿಗೆ ಒರಟು ಯಾನವು ಭಾಷೆ ಮಂಕುತಿಮ್ಮ ಒರಟು ಮಂಕುತಿಮ್ಮ ಅವ್ಯಕ್ತ ಚೇತನದ ರಹಸ್ಯದ ಬಗ್ಗೆ ಹೇಳಿದ ಡಿ ವಿಜಿಯವರು ಭಾಷೆಯ ತೊಡಕನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ ನರಭಾಷೆಗೆ ಪರಸತ್ವವನ್ನು ವರ್ಣಿಸುವ ಶಕ್ತಿಯಿಲ್ಲ ಭಾಷೆಗೆ ಅಲ್ಪಶಕ್ತಿ ಮಾತ್ರ ಉಂಟು ಪೂತಿನ ಅವರು ಹೇಳುತ್ತಾರೆ ನುಡಿದೇರು ಹರಿಯ ಭಾವದ ಹಸಿರು ಮಾಸುವುದು ಎಂದು ಭಾವದ ಹಸಿರು ಮಾತೆಂಬ ರಥ ಸುಳಿದಾಗ ಮಾಸುತ್ತದೆ ಎಂದು ಅದನ್ನೇ ಶ್ರುತಿ ಹೇಳುತ್ತದೆ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಎಂದು ಮಾತಿಗೆ ಮೀರಿದ ಪರಮಾರ್ಥ ತತ್ವ ಅದು ಎಂದು ಅಷ್ಟೇಕೆ ಪರತತ್ವದ ಬಗ್ಗೆ ಇರಲಿ ನಮ್ಮ ಎದೆಯ ಭಾವಗಳನ್ನೇ ನಮ್ಮ ಭಾಷೆ ಸರಿಯಾಗಿ ಹೇಳಲಾಗುವುದಿಲ್ಲ ಇದನ್ನೇ ಕಮ್ಯುನಿಕೇಶನ್ ಗ್ಯಾಪ್ ಸಂವಹನದ ಕಂದಕ ಸಂವಹನದ ಪ್ರಪಾತ ಎಂದು ಆಧುನಿಕ ಪರಿಭಾಷೆಯಲ್ಲಿ ಹೇಳುತ್ತಾರೆ ಇಂತಿರಲು ಪರಮಾನುಭವಗಳ ಹುಲಿಯನ್ನು ಅನುಭವಿಗಳ ಒಳಕಿವಿಗೆ ನಾವು ಮುಟ್ಟಿಸಬೇಕೇ ಹೊರತು ಅಲ್ಲಿ ಕೇಳಿದರೆ ಅದು ಕೇಳಿಬರುವುದೇ ಹೊರತು ಒರಟು ಯಾನವಾದ ವರಟು ಸಾಧನವಾದ ಭಾಷೆಯಿಂದ ಅಲ್ಲ ಮಾತೆಂಬುದು ಹೊಲೆ ಎಂಬ ಮಾತಿಲ್ಲಿ ಸ್ಮರಣೀಯ ಅಷ್ಟೇ ಅಲ್ಲ ಇದಂ ಅಂಧತಮಃ ಕೃತ್ಸ್ನಂ ಜಾಯೇತ್ ಇದಿ ಶಬ್ದಾಹ್ವಯಂ ಜ್ಯೋತಿ ಅಸಮಂತಾನ್ನ ಭಾಸತೆ ಎಂಬ ದಂಡಿಯ ಮಾತನ್ನು ಮನನಿಸಿದಾಗ ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಅಲ್ಲಮ ಪ್ರಭುವಿನ ವಾಕ್ಯವನ್ನು ಅವಧಾನಿಸಿದಾಗ ಮಾತಿನ ಶಕ್ತಿ ತಿಳಿಯದೇ ಇರದು ಆದರೆ ಮಾತಿಗೆ ಎಟುಕದ ಸುಕುಮಾರ ಮನೋಹರವಾದ ಭಾವಪುಂಜಗಳು ಅದೆಷ್ಟೋ ಪ್ರಪಂಚದಲ್ಲಿವೆ ನಮ್ಮ ಅಂತರಂಗದ ಪ್ರಪಂಚದಲ್ಲಿ ಮತ್ತೆಷ್ಟೋ ಇವೆ ಆದ್ದರಿಂದಲೇ ಕವಿ ಹೇಳಿದ್ದೂ ಕಾವ್ಯವಲ್ಲ ಕವಿ ಹೇಳದೆ ಬಿಟ್ಟ ಮಾತುಗಳಲ್ಲಿ ಕಾವ್ಯವುಂಟು ಎಂದು ಹೇಳುತ್ತಾರೆ ಹೀಗಾಗಿಯೇ ಧ್ವನಿ ಅಂದರೆ ಸೂಚ್ಯಗ್ರತೆಯನ್ನು ಕಾವ್ಯದ ಪರಮ ರಹಸ್ಯವೆಂಬುದಾಗಿ ಭಾವಿಸುತ್ತಾರೆ ಕಾವ್ಯತ್ಮ ಧ್ವನಿ ಎಂಬ ಮಾತಿಲ್ಲಿ ಮನನೀಯವಾಗಿದೆ ಅಷ್ಟು ಮಾತ್ರವಲ್ಲ ಧ್ವನಿ ಇಸ್ ದಿ ಫೇಲ್ಯೂರ್ ದಟ್ ಸಕ್ಸೀಡ್ಸ್ ಧ್ವನಿಯು ಕಾವ್ಯದ ವೈಫಲ್ಯ ಅದರಿಂದಲೇ ಕಾವ್ಯಕ್ಕೆ ಸಾಫಲ್ಯ ಎಂಬ ನಾಟುಕ್ತಿ ಕೂಡ ನಮ್ಮ ಮನಸ್ಸಿಗೆ ಮುಟ್ಟುತ್ತದೆ ಇವನ್ನೆಲ್ಲ ಗಮನಿಸಿದಾಗ ಮಾತಿನ ಹಿಂದಿರುವ ಜ್ಯೋತಿ ಎಷ್ಟು ದೊಡ್ಡದಾದರೂ ಅದು ಪರಸತ್ವವನ್ನಿರಲಿ ಅಂತರಂಗದ ಅರಿವನ್ನೂ ಕೂಡ ಹದವಾಗಿ ಪರಿಪೂರ್ಣವಾಗಿ ಮನಮುಟ್ಟಿಸೆದು ಹಾಗಾಗಿ ಮಾತಿನ ಭಾವವನ್ನು ಮೀರಿದ ಅತೀತವಾದ ಅತಿಕ್ರಾಂತವಾದ ತತ್ವವನ್ನು ಹುಡುಕಲು ನಾವು ಅತಿಭಾಷೆಯನ್ನು ಬಳಸಿಕೊಳ್ಳಬೇಕು ಅತಿಭಾಷೆ ಎಂಬುದು ಶಬ್ದ ಸ್ಪಂದಗಳ ಅತೀತವಾದ ಅನಾಹತನಾದ ಎಂದು ಯೋಗಿಗಳು ಹೇಳುತ್ತಾರೆ ಈ ಅನಾಹತನಾದದತ್ತ ನಮ್ಮ ಉಪಾಸನೆ ಸಾಗಬೇಕು ಈ ಉಪಾಸನೆಯೇ ಕೈವಲ್ಯ ಅದೇ ಸಾಫಲ್ಯ ಈ ಒಂದು ಪದ್ಯದಲ್ಲಿ ಬಂದಿರುವ ಪರಮಾನುಭವ ಎಂಬ ಮಾತು ಕೂಡ ತುಂಬ ಗಮನೀಯವಾದದ್ದು ಅನುಭವ ಸಾಪೇಕ್ಷವಾದದ್ದು ಅನುಭವ ಎಷ್ಟೇ ಆಳದ್ದಾದರೂ ಅದು ದೇಶ ಕಾಲಗಳ ವ್ಯಕ್ತಿ ವಿಶೇಷಗಳ ವಸ್ತು ಪರಿಚ್ಛೇದಗಳ ಸೀಮಿತದಿಂದ ಕೂಡಿರುವಂಥದ್ದು ಇಂಥ ಅನುಭವ ಎಂದಿಗೂ ಪಾರಮಾರ್ಥಿಕ ಕಾರಣ ನಮ್ಮ ಇಂದ್ರಿಯಗಳ ಪಟುತ್ವ ಪರಿಸರದ ಒಂದು ಸಂಕ್ಷೋಭೆ ಇವೆಲ್ಲವನ್ನೂ ಆಧರಿಸಿ ಅನುಭವವು ಹರಳುಗಟ್ಟುತ್ತದೆ ಇದು ಆಯಾ ವ್ಯಕ್ತಿಗಳಿಗೆ ಸೀಮಿತವಾಗಬಹುದು ಅಥವಾ ವಿಸ್ತೃತವೂ ಆಗಬಹುದು ಆದರೆ ಪರಮಾನುಭವ ಹಾಗಲ್ಲ ಪರಮಾನುಭವ ಎಂಬುದು ಅತೀತದ ನೆಲೆಯಲ್ಲಿ ನಿಂತು ಇಹವನ್ನು ಮೀರಿ ಪರದತ್ತ ದಾಪಿಟ್ಟು ನೋಡುವ ಒಂದು ಪ್ರತ್ಯಕ್ ದೃಷ್ಟಿ ಅಂತರ್ನಿರೀಕ್ಷಣೆ ಇಂಥ ಪರಮಾನುಭವವು ಅಂತರ್ಮುಖವಾದದ್ದು ಆ ಒಂದು ಅನುಭವದ ಒಳಕಿವಿಗೆ ಮಾತ್ರ ಮಾತು ಸಿಗುತ್ತದೆ ಅಂದಾಗ ಇದು ಕೇವಲ ಬಾಹ್ಯವಾದ ವೈಖರಿಯಲ್ಲ ಅಂತರಂಗಿಕವಾದ ಒಳಗಿವಿಗೆ ಸಂಬಂಧಪಟ್ಟ ಪರಾವಾಕ್ಕು ಎಂದು ತಿಳಿಯುತ್ತದೆ ಈ ಪರಾವಕ್ಕನ್ನೇ ಯೋಗಿಗಳು ಪರಿಭಾವಿಸುತ್ತಾರೆ ಇಂಥ ಪರಾವಕ್ಕು ನೇರವಾಗಿ ವೈಖರಿಯಾದಾಗ ಮಾತೆಯ ಮಂತ್ರವಾಗುತ್ತದೆ ಎನ್ನುತ್ತಾರೆ ಇಂಥ ಮಂತ್ರವೊಂದು ಮಾತ್ರ ಪರಸತ್ವವನ್ನು ರೂಪಿಸಬಲ್ಲದು ನಮ್ಮೆದೆಯ ಭಾವಗಳನ್ನು ಮೀಂಟಬಲ್ಲದು ಈ ಮಂತ್ರವು ವರ್ಣನಾತ್ಮಕವಾದಾಗ ಕವಿತೆಯನಿಸುತ್ತದೆ. ಎನಿಸುತ್ತದೆ ಅಂಥ ಕವಿತೆಯೇ ಕ್ರಾಂತದರ್ಶಿಯಾದ ಕವಿಯ ಪರಮಫಲ ಈ ಕವಿತೆಯಲ್ಲಿ ಹೃದಯದ ಭಾವ ಹೃದಯದ ಭಣಿತಿ ಭಾಷಿಕೆ ಇರುತ್ತದೆ ಇದನ್ನೆಲ್ಲ ಕಗ್ಗ ಈ ಒಂದು ಸಣ್ಣ ಪದ್ಯದಲ್ಲಿ ಅದ್ಭುತವಾಗಿ ಕಂಡರಿಸಿದೆ ಮಹಾಕವಿ ಡಿ ವಿಜಿಯವರ ಅಮರ ಕೃತಿ ಮಂಕುತಿಮ್ಮನ ಕಗ್ಗ ಮಂಕುತಿಮ್ಮನ ಕಗ್ಗ ಕನ್ನಡದ ಪಾಲಿಗೆ ಆಧುನಿಕ ಭಗವದ್ಗೀತೆ ಇಂದು ಎಂದು ಪಂಡಿತ ಪಾಮರ ವರ್ಗದ ಆದರ ಪ್ರೀತಿಗಳನ್ನು ಸದಾ ಸಂಪಾದಿಸಿರುವ ಅಮೋಘ ಕೃತಿ ಮಂಕುತಿಮ್ಮನ ಕಗ್ಗ ಪ್ರತಿಪುಟದಲ್ಲಿಯೂ ಭಾವಬುದ್ಧಿಗಳಿಗೆ ಅದ್ಭುತವಾದ ಆನಂದವನ್ನ ಆಲೋಚನೆಯನ್ನ ಹೊಸ ಕಾಣಿಕೆಯನ್ನ ಕೊಡುವಂಥ ಈ ಗ್ರಂಥರತ್ನದ ಎಲ್ಲ ಪದ್ಯಗಳು ನಿರಂತರವಾಗಿ ರಮಣೀಯ ಸ್ಮರಣೀಯ ಪ್ರಪಂಚವನದೋ ಆವರಿಸಿಕೊಂಡು ಮೊಳನೆರದು ಮಿಹೋದಂತೆ ಜೀವ ಜಡರೂಪ ರೂಪ ಪ್ರಪಂಚವನದೋ ರಿಸಿಕೊಂಡು ಮೊಳನೆರೆದು ಮಿಹಿಹುದಂತೆ ಭಾವ ಕೊಳಪಡದಂತೆ ಭಾವ ಕೊಳಪಡದಂತೆ ಅಳತೆಗಳ ಭಾವ ಕೊಳಪಡದಂತೆ अड़ते गण बढ़दंते आ विशेष के आ आशेष के आ विशेष के ಕೆಮಣಿಯೋ ಮಂಕುತಿಮ್ಮ ಆ ವಿಶೇಷ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗದ ಮೊದಮೊದಲ ಪ್ರಾರ್ಥನಾ ಪದ್ಯಗಳಲ್ಲಿ ತುಂಬಾ ಸುಂದರವಾಗಿ ತತ್ವ ನಿರೂಪಣೆಯನ್ನ ಡಿ ವಿಜಿ ಮಾಡ್ತಾರೆ ಜೀವ ಜಡರೂಪ ಪ್ರಪಂಚವನ್ನ ಅಂದರೆ ಜಡವಾಗಿರುವಂತಹ ಚೈತನ ರಹಿತವಾದ ವರ್ಗವೊಂದು ಚೈತನ್ಯಮಯವಾದ ಪ್ರಾಣ ತುಂಬಿಕೊಂಡ ಮತ್ತೊಂದು ವರ್ಗ ಹೀಗೆ ಚರಾಚರ ಪ್ರಪಂಚವನ್ನೆಲ್ಲ ಒಳ ತುಂಬಿರುವ ಯಾವುದೋ ತತ್ವ ಇದೆ ಸಾಮಾನ್ಯವಾಗಿ ಒಂದು ಪದಾರ್ಥ ಮತ್ತೊಂದರ ಒಳಗಿರುತ್ತೆ ಲೋಟೆಯ ಒಳಗೆ ಪಾತ್ರೆಯ ಒಳಗೆ ಅನ್ನ ಮೊದಲಾದ ಅಡುಗೆ ಇರುವಂತೆ ಆದರೆ ಪಾತ್ರೆಯೇ ಅಡುಗೆ ಅಲ್ಲ ಲೋಟವೇ ನೀರಲ್ಲ ಆದರೆ ಪರತತ್ವ ಹಾಗಲ್ಲ ಪಾತ್ರೆಯೂ ಹೌದು ಪಾತ್ರೆಯ ಒಳಗಿರುವ ಪದಾರ್ಥವೂ ಹೌದು ಹೀಗೆ ಒಳ ಹೊರಗೆ ತತ್ವ ನಮ್ಮ ಭಾವಕ್ಕೆ ನಮ್ಮ ಆಲೋಚನೆಗೆ ಎಟುಕದಂತೆ ಇದೆ ಅಂತೆಯೇ ನಮ್ಮ ಯಾವುದೇ ಅಳತೆಗಳಿಗೆ ಸಿಗದಂತೆ ಇದೆ ಆ ವಿಶೇಷಕ್ಕೆ ನಮಸ್ಕಾರ ಮಾಡೋಣ ಅದಕ್ಕೆ ಶರಣಾಗೋಣ ಹಾಗೆ ಮಾಡಿಯೇ ಅದನ್ನ ತಿಳಿಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ ಒಂದೇ ಗಗನವ ವಂದೇ ಗಗನವಕಾಣುತ ವಂದೇ ನಲವನುುತ ವಂದೇ ಧಾನವನುಣುತ ಒಂದೇ One is a Gaganav Kaanuta One is a Nalavanu Tuliuta One is a Thanyavanu Nnuta ಒಂದೇ ಗಾಳಿಯನುಸಿರುವ ಒಂದೇ ಗಾಳಿಯನುಸಿರುವ ನರ ಜಾತಿಯೊಳಗೆಂತು ಬಂದುದಿ ದೇವೈಷ್ಯಾ ಮುಂದೇ ಗಾಳಿಯನುಸಿರುವ ನರ ಜಾತಿಯೊಳಗಿಂತ ನರ ಜಾತಿಯೊಳಗಿಂತ ನರ ಬಂದು ದೇವೈಷ್ಯ ಮುಂದೆ ಡಿ ಜರು ವಿವರಿಸುತ್ತಾರೆ ದುಃಖ ಪಡುತ್ತಾರೆ ಕೂಡ ಈ ಪ್ರಪಂಚ ಎಷ್ಟು ಉದಾರವಾದದ್ದು ಎಷ್ಟು ವಿಶಾಲವಾದದ್ದು ಒಂದೆ ಆಕಾಶದ ಕೆಳಗಿದ್ದೀವಿ ಒಂದೆ ಭೂಮಿಯ ಮೇಲೆ ಬದುಕಿದ್ದೀವಿ ಒಂದೇ ಆಹಾರ ಒಂದೆ ನೀರು ಉಸಿರಾಡುವ ಗಾಳಿ ಒಂದೇ ಹೀಗಿದ್ದರೂ ಮನುಷ್ಯನಲ್ಲಿ ಅದೆಷ್ಟು ವೈಷಮ್ಯ ಪ್ರಾಣಿಗಳಲ್ಲಿ ಜಾತಿ ಭೇದ ಇಲ್ಲ ಮತಭೇದ ಇಲ್ಲ ಆದರೆ ಮನುಷ್ಯನಲ್ಲಿ ಅದೆಷ್ಟು ವೈಷಮ್ಯ ಇದಕ್ಕೆ ಕಾರಣ ಸ್ವಾರ್ಥ ಮೋಹ ಮೊದಲಾದುವೆ ರಾಗದ್ವೇಷಗಳೇ ಈ ರಾಗದ್ವೇಷಗಳನ್ನ ಮೀರಬೇಕೆಂಬುದೇ ಕಗ್ಗದ ಪಲ್ಲವಿ ಕಬ್ಬಗಳ ನೋದುವರು ದೆಹಲಿಯಲಿ ಕ್ರೀಸಿನ ಕಬ್ಬಗಳ ನೋದುವರು ್ರೀಸಿನ ಕಬ್ಬಗಳ ನೋಡುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳ ಸ್ವರ್ಡಿನವರು ದೇಶ ಕಾಲ ವಿಭಾಗ ಮನದ ರಾಜ್ಯದೊಳಿರದು देश काल विभाग मन राज्य दि देश काल विभाग मन राज्य दि श्वासवद्वासवद bommanadu swasavadu bommanadu mankutimma swasavadu bommanadu swasavadu ಮಾನವನ ಮನಸ್ಸು ಸಹಜವಾಗಿ ವಿಶಾಲವಾದದ್ದು ಆ ಮನೋರಾಜ್ಯದಲ್ಲಿ ದೇಶ ಕಾಲಗಳ ವಿಭಾಗ ಇಲ್ಲ ಅಂತ ಡಿವಿಜಿ ವಿ ಜಿ ಹೇಳ್ತಾರೆ ಗ್ರೀಸಿನ ಕಬ್ಬಗಳನ್ನು ಕಾವ್ಯಗಳನ್ನ ಗ್ರೀಸ್ ದೇಶದ ಕಾವ್ಯಗಳನ್ನ ಹೋಮರ್ ಸಫೋಕ್ಲಿಸ್ ಐಸ್ಕಲಸ್ ಮೊದಲಾದ ಮಹಾಕವಿಗಳ ಕಾವ್ಯ ನಾಟಕಗಳನ್ನ ದೆಹಲಿಯಲ್ಲಿ ಇಂದೂ ಓದ್ತಾರೆ ನಮ್ಮಲ್ಲಿ ಇಂದೂ ಗ್ರೀಕ್ ಭಾಷೆ ಕಲಿತು ಓದುವಂತವರು ಇದ್ದಾರೆ ಹಾಗೆಯೇ ಕಾಶಿಯ ಶಾಸ್ತ್ರಗಳನ್ನ ವಾರಣಾಸಿಯ ತರ್ಕ ವ್ಯಾಕರಣ ವೇದಾಂತ ಮೀಮಾಂಸೆ ತಂತ್ರ ಮೊದಲಾದ ಶಾಸ್ತ್ರಗಳನ್ನ ಆಕ್ಸ್ಫರ್ಡಿನಲ್ಲಿ ಇಂಗ್ಲೆಂಡಿನ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಾರೆ ಈ ವಿಭಾಗ ದೇಶಕಾಲಗಳ ಒಂದು ವಿಚ್ಛೇದ ಮನಸ್ಸಿನಲ್ಲಿಲ್ಲ ಸಹಜವಾಗಿ ಮಾನವನ ಮನಸ್ಸು ಉದಾರವಾದದ್ದು ಎಲ್ಲಿ ಜ್ಯೋತಿ ಇದ್ದರೆ ಅಲ್ಲಿ ಭಗವದ್ವಿಭೂತಿಯನ್ನ ಕಂಡು ಆಧರಿಸುವಂತಹದ್ದು ಮಾನವನ ಮಹೋನ್ನತ ಪರಂಪರೆ ಅದು ಮುಂದುವರಿಯಲಿ ಅದು ಅಭಿವೃದ್ಧಿಯಾಗಲಿ ಅಂತ ಡಿವಿ ಜಿ ಕಾರಣ ಈ ವಿಭಾಗದಿಂದಲೇ ನಮ್ಮ ಎಲ್ಲ ಸಂಕುಚಿತಗಳು ಒಟ್ಟಾಗಿ ಬಂದು ಪ್ರಪಂಚ ನಾಶಕ್ಕೆ ಕಾರಣವಾಗಿವೆ ಹಾಗಾಗಿ ಪ್ರೀತಿ ಹೊನಲಾಗಿ ಹರಿಯಲು ಪರಸ್ಪರ ಕೊಡುಕೊಳ್ಳುವಿಕೆ ಆಸ್ವಾದ ಆತ್ಮೀಯತೆ ಬೇಕು ಅನ್ನುವುದು ಇಲ್ಲಿಯ ಅಭಿಪ್ರಾಯ ವೆಂದೆ ನಿಪುದಲ ಸೃಷ್ಟಿಯಲಿ ಬಹುಭಾಗ ವ್ಯರ್ಥವೆಂದೆ ಸೃಷ್ಟಿಯಲಿ ಬಹುಭಾಗ ಅರ್ಥವೇ ಕ್ರಿಮೀಟಕೋಟಿ ರಚನೆಯಲಿ ರಚನೆಯಲಿ ಕರ್ತನಾ ಸದಿ ವೆನೆಂಬುಡಿ ದೃಷ್ಟಿಯ ವಿವರ ಅರ್ಧದೃಷ್ಟಿ ಅವಿ ಅರ್ಧದೃಷ್ಟಿಯ ವಿವರ ಮಂಕುತಿಂ ಮಂಕುತಿಂ ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ ಪ್ರಕೃತಿಯನ್ನು ಕಂಡಾಗ ಮಾನವನಿಗೆ ತನ್ನ ಅವಿವೇಕಕ್ಕೆ ಅನುಸಾರವಾಗಿ ಎಷ್ಟೋ ಸೃಷ್ಟಿ ವ್ಯರ್ಥ ಅಂತ ಅನಿಸುತ್ತೆ ಅದು ನಿಜವೇ ನಮಗೆ ಹಾವಿನಿಂದ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ ಬ್ಯಾಕ್ಟೀರಿಯಾಗಳಿಂದ ಯಾವ ಪ್ರಯೋಜನ ಕೂಡ ಇಲ್ಲ ಅನಿಸುತ್ತೆ ಆದರೆ ಆಳದಲ್ಲಿ ನೋಡಿದರೆ ಎಲ್ಲಕ್ಕೂ ಸಾರ್ಥಕ್ಯ ಇದೆ ಕಾರಣ ಬ್ಯಾಕ್ಟೀರಿಯಾ ಮೊದಲಾದ ಸೂಕ್ಷ್ಮ ಜೀವಿಗಳಿಲ್ಲದೆ ಇದ್ದರೆ ಕೊಳೆ ಮೊದಲಾದ ಪದಾರ್ಥಗಳು ಕಸಕಡ್ಡಿಗಳು ಕಡ್ಡಿಗಳು ಕೊಳೆಯುತ್ತಾ ಇರಲಿಲ್ಲ ಅವು ಕೊಳೆಯದೆ ಮತ್ತೆ ಅವು ಮಣ್ಣಾಗುತ್ತಿರಲಿಲ್ಲ ಅವು ಮಣ್ಣಾಗದೆ ಪ್ರಕೃತಿ ಸುಫಲವಾಗುತ್ತಾ ಇರಲಿಲ್ಲ ಹೀಗೆ ನೋಡಿದಾಗ ಸೃಷ್ಟಿಯಲ್ಲಿ ಬಹುಭಾಗ ವ್ಯರ್ಥ ಅಂತ ಅನ್ನಿಸುವುದಿದ್ದರೆ ಅದು ನಿಜವಾಗಿ ಅರ್ಧದೃಷ್ಟಿಯ ವಿವರ ಕ್ರಿಮಿಕೋಟಿ ಕೀಟಗಳ ರಚನೆಯಲ್ಲಿ ಕರ್ತ ಅಂದರೆ ಬ್ರಹ್ಮ ದುಂದಿನವನು ಹುಚ್ಚಾಪಟ್ಟೆ ಕೆಲಸ ಮಾಡಿದವನು ವಿವೇಕ ಇಲ್ಲ ಅನ್ನುವ ಭ್ರಮೆ ಸಲ್ಲದು ಸಕಲ ಚರಾಚರ ಜೀವಿಗಳ ಅಸ್ತಿತ್ವದ ಹಿಂದೆ ಕೂಡ ಪರಮಾತ್ಮನ ವಿಶೇಷವಾದಂತಹ ಪ್ರಜ್ಞೆ ಇದೆ ಈ ಸಮಷ್ಟಿಯ ವ್ಯೂಹದ ಒಳತಂತ್ರವನ್ನ ನಾವು ತಿಳಿಯಬೇಕು ತಿಳಿದು ಆಧರಿಸಬೇಕು ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಸತ್ವಕ್ಕೂ ಇಲ್ಲಿ ಬಾಳಲು ಅವಕಾಶ ಇದೆ ಬಾಳಿ ಬದುಕಿ ಉದ್ಧಾರವಾಗಬೇಕು ಅದರಲ್ಲಿಯೇ ಜಗತ್ತಿನ ಸ್ವಾರಸ್ಯ ತಾನು ಒಂಟಿಯಾಗಿ ಇರುವುದರಲ್ಲಿ ಅಲ್ಲ ಅನ್ನುವ ನೀತಿಯನ್ನ ತತ್ವವನ್ನ ಕಗ್ಗ ತುಂಬಾ ಸುಂದರವಾಗಿ ಮನಮುಟ್ಟುವಂತೆ ಹೇಳ್ತಾ ಇದೆ ಮರ ತನ್ನ ಹೆತ್ತ ಬೀಜವ ನಿಲ್ಲವೆ ನಿಸೀ ಮರ ತನ್ನ ಹೆತ್ತ ಬೀಜವನಿಲ್ಲವೆ ನಿಸಿ ವಿತರಿಸುವಂದಿ ಸೃಷ್ಟಿ ತನ್ನ ಮೂಲವನೋ ಮರೆ ಮಾಚಿ ಕಣ್ಗಳಿಗೆ ಮರೆ ಮಾಚಿತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ ಸೃಷ್ಟಿಪಾಲ್ ಬ್ರಹ್ಮ ಮಂಕುತಿಮ್ಮ ಮರೆ ಮಾಚಿತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿಪಾಲ್ ಬ್ರಹ್ಮ ಮಂಕುತಿಮ್ಮ ಪರಮಾತ್ಮ ಜಗತ್ತು ಜೀವ ಎಲ್ಲವೂ ಆಗಿದ್ದಾನೆ ಅದು ಹೇಗೆ ಅನ್ನುವುದನ್ನ ತುಂಬ ಸುಂದರವಾದ ದೃಷ್ಟಾಂತದಿಂದ ನಿದರ್ಶನದಿಂದ ಡಿಜಿ ಹೇಳ್ತಾರೆ ಮರ ತನ್ನ ಹೆತ್ತ ಬೀಜವನ್ನು ಇಲ್ಲ ವಿಸ್ತರಿಸುತ್ತೆ ಬೀಜವನ್ನು ಬಿತ್ತಿದರೆ ಆ ಬೀಜ ತನ್ನ ಅಸ್ತಿತ್ವವನ್ನು ಕಳಕೊಂಡು ಬೃಹಾಕಾರವಾದ ಮರವಾಗುತ್ತೆ ಅದೇ ರೀತಿ ಪರಮಾತ್ಮ ತಾನೇ ಜಗತ್ತಾಗಿದ್ದಾನೆ ಇದು ಹೇಗೆ ಸಮುದ್ರದ ನೀರನ್ನ ಒಂದು ಬೊಗಸೆಯಲ್ಲಿ ತೆಗೆದುಕೊಂಡಾಗ ನಮ್ಮ ಕೈಯಲ್ಲಿರುವುದು ಬೊಗಸೆ ನೀರು ಅದನ್ನು ಸಮುದ್ರ ಅನ್ನೋಲ್ಲ ಬೊಗಸೆ ನೀರು ಅಂತಿವಿ ಆ ಬೊಗಸೆ ನೀರನ್ನ ಸಮುದ್ರಕ್ಕೆ ಹಾಕಿದಾಗ ಬೊಗಸೆಯ ನೀರಿನ ಪ್ರಮಾಣ ಕಳೆದು ಹೋಗಿ ಆ ಬೊಗಸೆ ನೀರೆಲ್ಲ ಸಮುದ್ರ ಆಗುತ್ತೆ ಬೀಜ ಒಂದು ತನ್ನನ್ನು ಕಳಕೊಂಡು ಸಾವಿರಾರು ಬೀಜಗಳನ್ನು ಸೃಷ್ಟಿ ಮಾಡುವ ಮರವಾಗುತ್ತೆ ಹಾಗೆ ಪರಮಾತ್ಮ ತಾನೇ ಜಗತ್ತಾಗಿ ತಾನೇ ಜೀವವಾಗಿ ವಿಕಸಿತನಾಗಿದ್ದಾನೆ ಅದರಿಂದ ಅವನ ಅಸ್ತಿತ್ವ ಮರೆಯಾಗಿ ಹೋಗಿದೆ ನಮ್ಮ ಕಣ್ಣುಗಳಿಗೆ ಆ ಪರಮಾತ್ಮನ ಅಸ್ತಿತ್ವ ಮರೆಯಾಗಿ ಈ ಜಗತ್ತು ಜೀವ ಕಾಣತಾ ಅಂದರೆ ಏನರ್ಥ ಈ ಜಗತ್ತನ್ನ ಸಕಲ ಜೀವರಾಶಿಗಳನ್ನ ಗೌರವಿಸೋದು ಪ್ರೀತಿಸೋದು ಪೂಜೆ ಮಾಡುವುದೇ ಪರಮಾತ್ಮನಿಗೆ ಸಲ್ಲಿಸುವ ಪೂಜೆ ಜಗತ್ತನ್ನ ಪ್ರೀತಿಸದೆ ಜಗದಾತ್ಮನನ್ನ ಪ್ರೀತಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೃಷ್ಟಿ ಅಂದರೆ ಏನು ಹಾಲಿನ ಮೇಲಿನ ನೊರೆ ಪರಬ್ರಹ್ಮ ಪರಮಾತ್ಮ ಯಾರು ನೊರೆಯ ಕೆಳಗಿರುವ ಹಾಲು ಹಾಲು ನೊರೆಗಳಂತೆ ಜಗತ್ತು ಜೀವಗಳು ಪರಮಾತ್ಮನೊಂದಿಗೆ ಬೆಸೆದಿವೆ ವಸ್ತುತಃ ನೊರೆ ಅನ್ನುವುದು ಪ್ರತ್ಯೇಕ ಪದಾರ್ಥ ಅಲ್ಲ ಅಲ್ಲಿರುವ ಗಾಳಿ ಹೋದಾಗ ಹಾಲೇ ಆಗುತ್ತೆ ಹೀಗಾಗಿ ಹಾಲೊಂದೇ ಸತ್ಯ ಪರಮಾತ್ಮ ಒಂದೇ ಸತ್ಯ ಈ ಸಕಲ ಚರಾಚರ ಜಗತ್ತು ಆತನ ವಿವರ್ತ ತೋರಿಕೆ ಅನ್ನುವ ಮಾತನ್ನ ತುಂಬಾ ಸುಂದರವಾಗಿ ಹೇಳಿದ್ದಾರೆ गगन तल नव विरागे पेरे तारे भुवागे जगवल्ल बपुआ गे, जग गे माये सती आगे गगन तल नव विरागे पेरे तारे भुआ गे जगवल्लभपुवा गे माये सतियागे नगु नगुवा बोब्बीडु जीवतांडव रसिका ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಭಗವಂತ ಶಿವರುದ್ರ ಮಂಕುತಿಮ್ಮ ಭಗವಂತ ಶಿವರುದ್ರ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಇಂಥ ಪರವಸ್ತುವನ್ನ ಸಗುಣವೂ ಹೌದು ನಿರ್ಗುಣವೂ ಹೌದು ನಿರಾಕಾರವೂ ಹೌದು ಸಾಕಾರವೂ ಹೌದು ಅಂತ ಹೇಳ್ತಾರೆ ನಿರಾಕಾರ ಅಂದರೆ ಯಾವ ಆಕಾರ ಇಲ್ಲ ಅನ್ನುವ ಮಾತಲ್ಲ ಎಲ್ಲ ಆಕಾರವೂ ಹೌದು ಅಂತ ನಿರಾಕಾರ ಅಂದರೆ ಸಕಲಾಕಾರ ಅನ್ನುವ ಅರ್ಥ ಅಂಥ ಸಕಲಾಕಾರದ ಪರಮಾತ್ಮ ಹೇಗೆ ಆನಂದ ತಾಂಡವ ಮಾಡ್ತಾನೆ ಅನ್ನುವುದನ್ನ ಈ ಪದ್ಯದಲ್ಲಿ ಡಿ ವಿ ಗಗನ ತಲೆ ನವಿರ ಹಾಗೆ ಆಕಾಶವೇ ಪರಮಾತ್ಮನ ತಲೆ ಅಂದರೆ ತಲೆ ಕೂದಲು ವ್ಯೋಮ ಅಂತ ಶಿವನನ್ನ ಹೇಳ್ತೀವಿ ಪೆರೆ ಚಂದ್ರ ತಾರೆ ನಕ್ಷತ್ರ ಚಂದ್ರ ತಾರೆಗಳೆಲ್ಲ ಪರಮಾತ್ಮನ ಮುಡಿಯ ಹೂವು ಜಗವೆಲ್ಲ ಈ ಜಗತ್ತೆಲ್ಲ ಪರಮಾತ್ಮನ ಶರೀರ ಸ್ಥಾವರ ಜಂಗಮ ಎನ್ನುವ ಚರಾಚರಾತ್ಮಕವಾದ ಸಕಲ ಜಗತ್ತು ಆತನ ಶರೀರ ಮಾಯೆ ಮಾಯೆ ಎಂದರೆ ನಮ್ಮನ್ನು ಆಕರ್ಷಿಸಿ ನಮ್ಮನ್ನು ನಾವಾಗಿ ಈ ಜಗತ್ತಿನಲ್ಲಿ ಇಟ್ಟಿರುವ ಶಕ್ತಿ ಇಂಥ ಮಾಯೆ ಪರಮಾತ್ಮನ ಅರ್ಧಾಂಗಿ ಮಾಯೆಯನ್ನ ಪರಮಾತ್ಮನ ಪತ್ನಿ ಪರಮಾತ್ಮನ ಶಕ್ತಿ ಅಂತ ಕರಿತೀವಿ ಸೂರ್ಯ ಪರಮಾತ್ಮ ಆದರೆ ಸೂರ್ಯನ ಬೆಳಕು ಮಾಯೆ ಆ ರೀತಿಯಲ್ಲಿ ಮಾಯೆಯನ್ನ ತನ್ನ ಪ್ರಿಯಳನ್ನಾಗಿ ಇಟ್ಟುಕೊಂಡು ಪರಮಾತ್ಮ ನಗು ನಗುವ ಆನಂದದಲ್ಲಿ ಅಟ್ಟಹಾಸ ಮಾಡ್ತಾನೆ ಬೊಬ್ಬಿರುವ ಕ್ರೋಧದಲ್ಲಿ ರೌದ್ರತೆಯಿಂದ ಆಕ್ರೋಶ ಮಾಡ್ತಾನೆ ಜಗತ್ತನ್ನ ತಲ್ಲಣಿಸುವಂತೆ ಮಾಡ್ತಾನೆ ಇಂತಹ ಜೀವ ತಾಂಡವ ಚರಾಚರ ಜೀವಿಗಳನ್ನ ಕುಣಿಸಿ ನಗಿಸಿ ನಲಿಸಿ ಆನಂದ ರಸಿಕ ರಸವನ್ನ ಬಯಸ್ತಕ್ಕಂತಹ ಸಗೃದಯ ಅವನು ಭಗವಂತ ಶಿವನೂ ಹೌದು ರುದ್ರನೂ ಹೌದು ನರಸಿಂಹನೂ ಹೌದು ಜಗನ್ಮೋಹನನಾದ ಶ್ರೀಕೃಷ್ಣನೂ ಹೌದು ತಾಯಿಯೂ ಹೌದು ಕಾಳಿಯೂ ಹೌದು ಹೀಗೆ ಎಲ್ಲ ರೀತಿಯ ರೌದ್ರ ಶಾಂತಗಳ ಘೋರ ಪ್ರೀತಿಗಳ ಬೀಭತ್ಸ ಸುಂದರಗಳ ಸಮಾಹಾರವೇ ಆ ಪರತತ್ವ ಅದನ್ನು ಉಪಾಸನೆ ಮಾಡಿ ಅಂತ ಹೇಳ್ತಾರೆ ೊಂದು ವಸ್ತು ನಿಜ ಮಹಿಮೆಯ ಜಗವಾಗಿ ಜೀವವೇಷದನಿ ಇಹುದೊ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯ ಜಗವಾಗಿ ಜೀವವೇಷದನಿ ವಿಹರಿಪು ದಿ ತೆಂಬು ಗಹನತತ್ವಕೆ ಶರಣು ಮಂಕುತಿಮ್ಮ ವಿಹರಿಪು ದೊಳಿತೆಂಬುದು ನಿ ಸದವಾದೋಡ ಗಹನ ತತ್ವಕೆ ಶರಣು ಮಂಕುತಿಮ್ಮ ಗಹನತತ್ವಕೆ ಶರಣು ಮಂಕುತಿಮ್ಮ ಗಹನತತ್ವಕೆ ಶರಣು ಮಂಕುತಿಮ್ಮ ಮಹಾಕವಿ ದಾರ್ಶನಿಕ ಡಿ ವಿಜಿ ಅವರು ಕಗ್ಗದಲ್ಲಿ ಅನೇಕ ಚಿಂತನೆಗಳನ್ನು ನಮಗೆ ಬಹಳ ಬೆಳಕಿಗೆ ಹೋಗುವ ದಿವಟಿಕೆಗಳಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲಿಗೆ ಅವರ ಪ್ರಾರ್ಥನೆಯನ್ನ ನೋಡೋಣ ಜಗತ್ತಿನಲ್ಲಿ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಬಹುದು ಈ ಜಗತ್ತಿನಲ್ಲಿ ಪರತತ್ವ ಜೀವವಾಗಿ ಜಗತ್ತಾಗಿ ಎಲ್ಲವೂ ಆಗಿ ವಿಹರಿಸ್ತಾ ಇದೆ ಅದು ಒಳಿತು ಅದು ಸತ್ ಚಿತ್ ಆನಂದ ಹೀಗಾಗಿ ಅದು ನಮಗೆ ಮನವರಿಕೆಯಾದಡೆ ಆ ಒಂದು ಮಹಾತತ್ವ ಯಾವುದಿದೆ ಗಹನತತ್ವ ಯಾವುದಿದೆ ಅದಕ್ಕೆ ಶರಣಾಗೋಣ ಅಂತ ಹೇಳ್ತಾರೆ ಅಂದರೆ ಜಗತ್ತಾಗಿ ಜೀವವಾಗಿ ಎಲ್ಲವೂ ಆಗಿ ತುಂಬಿರುವ ಪರವಸ್ತು ಅದಕ್ಕೆ ನಾವು ಶರಣಾಗೋಣ ಮತ್ತೆ ಅದು ಈ ಜಗತ್ತು ಜೀವ ಎಲ್ಲ ಆಗಿರುವುದು ತನ್ನ ಮಹಿಮೆಯಿಂದ ಹೊರಗಿನ ಸಹಾಯದಿಂದ ಅಲ್ಲ ಇಂತಹ ಅಚಿಂತ್ಯ ವಸ್ತುವಿಗೆ ನಾವು ಶರಣಾಗೋದು ಬಹಳ ಉಳಿತು ಅದರಿಂದ ನಮ್ಮ ಸ್ವರೂಪವೇ ನಮಗೆ ತಿಳಿಯುತ್ತೆ ನಮ್ಮ ಉದ್ಧಾರ ಸಾಧ್ಯವಾಗುತ್ತೆ ಅನ್ನುವುದು ಡಿ ತಾತ್ಪರ್ಯ ನಕ್ಷತ್ರ ಜಯ ಘೋಷುತ್ತಣಿಂ ಭೂಲೋಕ ದರ ಚು ಕೆಳಗಿಂ ಮೇನಿಂದ ನಕ್ಷತ್ರ ಜಯ ಘೋಷ ಸುತ್ತಣಿಂ ಹೂಲೋಕ ದರ ಕೇಳಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಣೈಸುತಿದೆ ಸಂತೆ ಮಂಕುತಿಮ್ಮ ಕೇಳಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮೇಳೈಸುತ್ತಿದೆ ಸಂತೆ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ ಮೇಳೈ ಸುತ್ತಿದೆ ಸಂತೆ ಮಂಕುತಿಮ್ಮ ಮ್ಮ ಮುಂದೆ ಡಿ ವಿಜಿಯವರು ನಮ್ಮ ಬದುಕನ್ನ ಕಾಡುವ ಮೂರು ಅಂಶಗಳ ಕಡೆಗೆ ತಮ್ಮ ಬೆರಳು ತೋರಿಸ್ತಾರೆ ಮೇಲಿಂದ ನಕ್ಷತ್ರ ಜಯ ಘೋಷ ಮೇಲಿಂದ ಆದರ್ಶಗಳು ನಕ್ಷತ್ರ ರೂಪದಲ್ಲಿ ಜಯ ಘೋಷ ಬಾ ಹತ್ತಿ ಬಾ ನಮ್ಮ ಕಡೆಗೆ ಬಾ ಅಂತ ಕರೆಯುತ್ತವೆ ಆ ಆದರ್ಶಗಳ ಸೆಳೆತ ನಮಗೆ ಸದಾ ಇರುತ್ತೆ ಆದರೆ ಸುತ್ತಲಿಂದ ಭೂಲೋಕದ ಅರಚು ಂತಹ ಪ್ರಕೃತಿಯ ನಿಯಂತ್ರಣಗಳು ಅವು ನಮ್ಮನ್ನು ಕಾಡುತ್ತವೆ ಕೆಳಗಿಂ ಮೂಳೆಯ ಅಳುವು ನಮ್ಮ ಒಳಗೆಯೇ ನಮ್ಮದಾದ ದೌರ್ಬಲ್ಯಗಳು ನಮ್ಮದಾದ ಬಯಕೆಗಳು ಆಶೋತ್ತರಗಳು ಇವು ಕಾಡತ್ವೆ ನಮ್ಮ ಸಹಜವಾದ ಇತಿಮಿತಿಗಳು ನಮ್ಮ ಪರಿಸರದ ಒತ್ತಡಗಳು ಆದರೆ ಎಲ್ಲಕ್ಕೂ ಮಿಗಿಲಾಗಿ ಆದರ್ಶಗಳು ಹೀಗೆ ಮೂರು ಥರ ಮಾನವನಿಗೆ ಸೆಳೆತ ಉಂಟು ಕೇಳಿ ಬರುತ್ತಾ ಈ ಮೂರು ಕೂಗು ಎನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಆದರ್ಶಗಳ ಒಂದು ಒತ್ತಡ ಪರಿಸರದ ಒಂದು ಒತ್ತಡ ಅಂತರಂಗದ ದೌರ್ಬಲ್ಯಗಳ ಒಂದು ಒತ್ತಡ ಮೂರು ಒತ್ತಡಗಳು ಸೇರಿ ಆರ್ತನಾದವಾಗಿದೆ ನಮ್ಮ ಬಾಳು ಹೀಗಿರುವಾಗ ಗತಿ ಕಾಣುವುದೆಂತು ಎನ್ನುವ ಪ್ರಶ್ನೆ ಮಾಡುತ್ತಾರೆ ಅದಕ್ಕೆ ಉತ್ತರವನ್ನು ಮುಂದೆ ಕೊಡ್ತಾರೆ ಅದನ್ನ ಆಮೇಲೆ ನೋಡೋಣ ಗುಂಬೆಯ್ರೋಣ ಪರ್ವತದಯ ತಗರ ಜನಗಾನಿ ಕವನ ಆಗುಂಬಮಯ ದ್ರೋಣ ಪರ್ವತುದಯ ತಗರಾಜಲ್ಮೀಕಿ ಕವನ ಆಗಿ ಸಂತರಂಗದಿ ಆಗಿ ಸವಿಂ ಮಂತರಂಗದಿ ಸತ್ಯ ಯೋಗಪುಲಾಕುರವ ಮಂಕುತಿಂ ಯೋಗಲಕಾಕುರವ ಮಂಕುತಿಂ ಯೋಗಲಕಾಕುರವ ಮಂಕುತಿಂ ಯೋಗಲಕಾಕುರವ ಮಂಕುತಿಂ ಈ ಒಂದು ಉತ್ತರದ ದಿಕ್ಕಿನಲ್ಲಿ ಡಿವಿಜಿ ವಿಜಿ ನಾವು ಸಾಹಿತ್ಯ ಕಲೆ ಸಂಸ್ಕೃತಿ ವೇದಾಂತ ವಿಚಾರಗಳು ಹಾಗೂ ಪ್ರಕೃತಿಯ ಆಸ್ವಾದ ಸಮಾಜದ ಸೇವೆ ಇವುಗಳಿಂದ ದಾರಿ ಕಾಣಬೇಕು ಬೆಳಕು ಕಾಣಬೇಕು ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಡ್ತಾರೆ ಆಗುಂಬೆಯ ಒಂದು ದಿವ್ಯವಾದಂತಹ ಪರಿಸರ ಸ್ಥಾನದಿಂದ ಸೂರ್ಯಾಸ್ತ ನೋಡಿದರೆ ಎಷ್ಟು ಚೆನ್ನ ಆಗುಂಬೆಯ ಅಸ್ತಮಯ ದ್ರೋಣ ಪರ್ವತದ ಉದಯ ಚಂದ್ರದ್ರೋಣ ಪರ್ವತದಿಂದ ಸೂರ್ಯೋದಯ ಎಷ್ಟು ಸೊಗಸಾಗಿ ಕಾಣುತ್ತೆ ಹಾಗೆ ತ್ಯಾಗರಾಜರ ಗಾನ ತ್ಯಾಗರಾಜರಂತಹ ವಾಗ್ಯೇಯಕಾರರ ನಾದ ಮಾಧುರ್ಯ ವಾಲ್ಮೀಕಿ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಕವನ ರಾಮಾಯಣದ ಒಂದು ಸ್ವಾರಸ್ಯ ರಸ ಜೀವನ ಸಂಸ್ಕೃತಿ ಇವೆಲ್ಲ ತಾವು ನಮ್ಮ ಅಂತರಂಗದಿ ಸತ್ಯಯೋಗ ಪುಲಕಾಂಕುರವ ಆಗಿಸವೆ ಸತ್ಯದ ಪರಮಾರ್ಥದ ಆ ಯೋಗ ಸಂಯೋಗದ ಪುಲಕ ರೋಮಾಂಚನವನ್ನ ಮಾಡಲಿವೆ ಪ್ರಕೃತಿಯಿಂದ ಕಲೆಯಿಂದ ಸಾಹಿತ್ಯದಿಂದ ಸಮಾಜದಿಂದ ನಮಗೆ ಸಂಸ್ಕಾರ ಬಂದು ನಮ್ಮ ಅಂತರಂಗದಲ್ಲಿ ರೋಮಾಂಚನವಾಗುತ್ತೆ ಉದ್ಧಾರಕ್ಕೊಂದು ಬೆಳಕಾಗುತ್ತೆ ಆ ದಿಶೆಯಲ್ಲಿ ನಾವು ಹೋಗಬೇಕು ಅಂತ ಮೈ ಮರೆತಾಗ ಅರಿವಾಗುತ್ತೆ ಮೈ ಅರಿತಾಗ ಅರಿವು ಕಳೆಯುತ್ತೆ ಮೈ ಮರೆತಾಗ ಅರಿವು ಬೆಳೆಯುತ್ತೆ ಇದಕ್ಕೆ ಕಲೆಗಳಿಂದ ಪ್ರಕೃತಿಯಿಂದ ಪೋಷಣೆ ಉಂಟು ಅಂತ ಹೇಳ್ತಾರೆ ರಾಮ ನಡಿಯಿಟ್ಟನ ಭೀಮನು ಸರಿ ದಿ ವ್ಯೋಮದೆ ಭಗೀರಥಂ ತಂದ ಸುರತಟಿಣೀ ರಾಮನಡಿಯಿಟ್ಟನ ಭೀಮನು ಸಿರಿ ದಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿಣಿ ಸೋಮನಂ ಪೆತ್ತ ಕಡಲಿ ಪುರಾತನ ಗಣಿರ್ ಸೋಮನ ಪೆತ್ತ ಕಡಲಿ ನಾಮೆಂತು ಹೊಸ ಬರೆಲೋ ಮಂಕುತಿಮ್ಮ ಸೋಮನಂ ಪೆತ್ತ ಕಡಲಿ ಪುರಾತನ ಗಣಿರೆ ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ ನಾಮೆಂತು ಹೊಸ ಬರೆಲೋ ಮಂಕುತಿಮ್ಮ ಮುಂದೆ ಡಿಜಿ ಅವರು ಈ ಲೋಕದಲ್ಲಿ ಹೊಸತರ ಕಡೆಗೆ ಹಾತುರಿಯುವ ಮಾನವರಿಗೆ ಒಂದು ಕಿವಿಮಾತ್ ಹೇಳ್ತಾರೆ ಫಸತು ಹೊಸತು ಅಂತ ಹೋಗಬೇಡಿಪ್ಪ ಎಲ್ಲ ಹಳೆಯದೇ ಫಸತಿನ ಬಗ್ಗೆ ಮೋಹ ಹಳತನ್ನು ನಿರಾಕರಿಸಬಾರದು ಹಾಗೆಯೇ ಹಳತಿನ ಬಗೆಯ ವ್ಯಾಮೋಹ ಹೊಸತನ್ನ ಧಿಕ್ಕರಿಸಲು ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಪದ್ಯ ರಾಮ ನಡೆಯಿಟ್ಟ ಇದು ರಾಮ ಓಡಾಡಿದ ನೆಲ ತ್ರೇತಾಯುಗದ್ದು ಭೀಮನುಸಿರಿದ ಗಾಳಿ ಭೀಮ ಉಸಿರಾಟ ಮಾಡಿದ ಗಾಳಿ ಇಲ್ಲಿ ಸಂಚರಿಸುತ್ತಿದೆ ದ್ವಾಪರಯುಗದವನು ಭೀಮ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಕೃತಯುಗದ ಕೊನೆಯಲ್ಲಿ ಆಕಾಶದ ಗಂಗೆಯನ್ನ ಭೂಮಿಗೆ ತಂದನಲ್ಲ ಭಗೀರಥ ಆ ಗಂಗೆ ಇಲ್ಲಿ ಹರಿತಾ ಇದೆ ಸೋಮನಂ ಪೆತ್ತ ಕೃತಯುಗದ ಮೊದಲಿನಲ್ಲಿ ಅದು ಯಾವುದೋ ಪುರಾಣದ ಕಾಲದಲ್ಲಿ ಚಂದ್ರ ಕ್ಷೀರಸಾಗರದ ಮಥನದ ಕಾಲದಲ್ಲಿ ಮೊದಲು ಹುಟ್ಟಿದನಂತೆ ಇಂಥ ಚಂದ್ರ ಇರುವ ಭೂಮಿ ಇದು ಸೂರ್ಯ ಇರುವ ಭೂಮಿ ಈ ಎಲ್ಲ ಪರಿಸರ ಎಷ್ಟು ಹಳೆಯದಾಗಿರುವಾಗ ನಾಮೆಂತೂ ಪೊಸಬರಲು ಚಂದ್ರನನ್ನೇ ಹೆತ್ತ ಕಡಲು ಭೂಮಿಯ ಮೇಲಿದೆ ಗಂಗೆ ಆಕಾಶದ್ದು ಭೂಮಿಯ ಮೇಲಿದೆ ರಾಮ ಇಲ್ಲಿ ಮೆಟ್ಟಿದ್ದಾನೆ ಭೀಮ ಇಲ್ಲಿ ಉಸಿರಿದ್ದಾನೆ ಇನ್ನ ಹೊಸತಲ್ಲಿರುತ್ತಯ್ಯಾ ಎಲ್ಲ ಹಳೆಯಿದೆ ಹಳೆಯದರ ಬಗ್ಗೆ ತಿರಸ್ಕಾರ ಬೇಡ ಹಳೆಯ ಹುನ್ನ ಹೊಸ ಒಡವೆ ಮಾಡಿಸಿಕೋ ಹಳೆಯ ಹುನ್ನು ನಿಜವಾಗಿ ಹಿತ್ತಾಳೆಯಲ್ಲ ಅನ್ನುವ ಕಿವಿಮಾತ್ ಹೇಳ್ತಾರೆ ಳಿವವನ ಜೀವವನ ಬಿಸುಡಿಸುವ ಲಾವಣ್ಯವೆಂತಗುದೊ ನೋವದೆಂತಗುದೋ ರಾವಣನ ಹಳಿವವನ ಜೀವವನ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದೆಂತಹುದೋ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯುವಡೆಹಳಿ ಕಾವಿಲನ ಗಣಗೇನು ಮಂಕುತಿಮ್ಮ ಗಾವಿಲನ ಗಣಗೇನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಕೆಡುಕಿನ ಬಗೆ ತಿರಸ್ಕಾರ ತೋರಿಸಿ ಆದರೆ ಕೆಟ್ಟವು ತುಂಬ ಕುಚಿತವಾಗಿ ಕಾಣಬೇಡಿ ಕೆಡುಕಿನ ಹಿಂದೆ ಇರುವ ತಂತ್ರ ಎಂಥದ್ದು ಅದರ ಹಿಂದಿನ ಸಂಕಟ ಎಂಥದ್ದು ಅಂತ ನೋಡಿ ಅನ್ನುವ ಮಾತು ಹೇಳ್ತಾರೆ ರಾವಣನ ಹಳಿಬವ್ವನೇ ಅಯ್ಯ ರಾವಣನ ಬೈತಿಯಲ್ಲ ಸೀತೆಯನ್ನ ಅಪಹರಿಸದ ಕಾಮುಕ ಅಂತ ಆದರೆ ಸೀತೆಯ ಸೌಂದರ್ಯಕ್ಕಾಗಿ ತಾನು ಶತ್ರು ಸೀತೆಯನ್ನ ಪಡೆಯದೆ ಬದುಕು ಪ್ರಯೋಜನ ಇಲ್ಲ ಅಂತ ಅಂದುಕೊಂಡಲ್ಲ ಅಂದರೆ ಆ ಲಾವಣ್ಯದ ಸೆಳೆತ ಎಷ್ಟು ತೀವ್ರವಾಗಿದೆ ಅದಕ್ಕಾಗಿ ಅವನು ಎಷ್ಟು ಹೊಯ್ದಾಡಿದ ಅನ್ನುವುದನ್ನು ನೋಡು ಪಾಪಿಯ ಬಗ್ಗೆ ನಿಜವಾಗಿ ನಾವು ಕನಿಕರ ಪಡಬೇಕು ಪಾಪದ ಬಗ್ಗೆ ಮಾತ್ರ ತೀವ್ರವಾದ ನಿರ್ದಾಕ್ಷಿಣ್ಯವಾದಂತಹ ಖಂಡನೆಯ ನಿಲುವು ಬೇಕು ಅನ್ನೋ ಮಾತನ್ನ ಡಿ ವಿಜಿ ಹೇಳ್ತಾರೆ ಹೊಗಳುವುದಾಗಲಿ ತಿಳಿದುವು ಮಾಡಬೇಕು ತಿಳಿಯದ ಮಾತಿಂದ ಪ್ರಯೋಜನ ಇಲ್ಲ ಕಾವಿಲ್ಲ ಮೂರ್ಖನ ಮಾತಾಗುತ್ತೆ ಅಂತ ಹೇಳ್ತಾರೆ ರೋಷಗೊಳ್ಳುವೆಯೇ ನರರ ಸ್ವಭಾವ ವಕ್ರಗಳ ನೆಣಿಸುವುದೇಕೆ ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇ ಸೂರೆಗರಲ ಸುದೆಗಳ ಸೋದರರಂತೆ ಅರಿತುಗ್ಗುಸಾಜಕ್ಕೆ ಮಂಕುತಿಮ್ಮ ಸೂರೆಗರಲ ಸೂದೆ ಸೋದರರಂತೆ ಹರಿತೊಗ್ಗು ಸಜಕ್ಕೆ ಮಂಕುತಿಮ್ಮ ಹರಿತೊಗ್ಗು ಸಾಜು ತಿಮ್ಮ ಹರಿತೊಗ್ಗು ಸಾಜಕ್ಕೆ ಮಂಕುತಿಮ್ಮ ಮಾನವರ ಸ್ವಭಾವಗಳ ಅಂಕು ಡುಂಕನ್ನು ನೋಡಿ ನಾವು ತುಂಬಾ ಸಂತಾಪ ಲೋಕದಲ್ಲಿ ಇದೆ ಕೆಡುಕಿನ ಜೊತೆ ಹೊಂದಿಕೊಂಡು ಹೋಗಬೇಕು ಹಾಗಂತ ಕೆಡುಕನ್ನ ಸ್ವಾಗತಿಸಬಾರದು ಕೆಡುಕನ್ನ ಒಳಿತಾಗಿ ಬದಲಾಯಿಸುವತ್ತ ನಾವು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ ನರರ ಸ್ವಭಾವಗಳ ವಕ್ರಗಳನ್ನು ಎಣಿಸುವುದೇಕೆ ಬೇರೆಯವರ ಡುಂಕನ್ನು ನೋಡಿ ನೋಡಿ ಬಯ್ಯಬೇಡಿ ಡೊಂಕನ್ನು ತಿದ್ದುವ ಕಡೆಗೆ ಚಿಂತೆ ಮಾಡಿ ಆದರೆ ಪ್ರಕೃತಿಯ ಡೊಂಕಿನಲ್ಲಿ ಸೊಗಸಿದೆ ಅದನ್ನು ನೋಡಿ ಬೆಟ್ಟ ಕಣಿವೆ ಇವುಗಳ ಉಬ್ಬು ತಗ್ಗಿನಲ್ಲಿ ಎಷ್ಟು ಸುಂದರತೆ ಇದೆ ಸಮುದ್ರ ಮಥನ ಕಾಲದಲ್ಲಿ ಹಲಹಲ ವಿಷ ಮೊದಲು ಬಂತು ವಾರುಣಿ ಮಧ್ಯ ಆಮೇಲೆ ಬಂತು ಅನಂತರ ಬಂತು ಅಮೃತ ಅದರಿಂದ ಏನು ಗೊತ್ತಾಗುತ್ತೆ ಕೆಡಕು ಒಳಿತು ಅಣ್ಣ ತಮ್ಮಂದರು ದೇವಾಸುರರಿಬ್ಬರು ಪ್ರಜಾಪತಿಯ ಮಕ್ಕಳು ಅಂತ ನಮ್ಮ ಪುರಾಣ ಹೇಳುತ್ತೆ ಹೀಗಿರುವಾಗ ಅರಿತು ಒಗ್ಗು ಸಹಜಕ್ಕೆ ಸಹಜವಾದುದಕ್ಕೆ ಅರಿತು ತಿಳುಕೊಂಡು ಒಗ್ಗು ಬೆಟ್ಟದಿಂದ ಹರಿದು ಜಲಿ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಸಂಕಟ ಅದರಿಂದ ವಿದ್ಯುತ್ತನ್ನು ನಿರ್ಮಾಣ ಮಾಡುವಂತೆ ವಿದ್ಯುತ್ತನ್ನ ಹೊರತೆಗೆಯುವಂತೆ ನಮ್ಮ ಕೆಲಸ ಇರಬೇಕು ಅಂತ ಹೇಳ್ತಾರೆ ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ ಭೀಮ ನಿರ್ದಂದು ದುಶಾ ಶಾಸನನ ದೊರ್ವನ್ ಈ ಮಹಿಯೊಳನ್ಯಾಯ ಕಾರ್ಯ ಇಲ್ಲದುದೆಂದು ಈ ಮಹಿಯೊಳನ್ಯಾಯ ಕಾರ್ಯ ಇಲ್ಲದುದೆಂದು ರಾಮ ಭಟನಾಗು ಮಂಕುತಿಮ್ಮ ರಾಮ ಭಟನಾಗು ಮಂಕುತಿಮ್ಮ ರಾಮಭಟನಾಗು ನಿಮ್ತಿಮ್ಮಭಟನಾಗು ನಿಮ್ತಿಮ್ಮ ಅದೇ ಅಲ್ಲದೆ ಇನ್ನೂ ಒಂದು ಕಿವಿಮಾತ್ ಹೇಳ್ತಾರೆ ಕೆಡುಕು ಇಲ್ಲದ ಕಾಲ ಇಲ್ಲವೇ ಇಲ್ಲ ಯಾರು ಕೂಡ ಅದೊಂದು ಕಾಲ ಇತ್ತು ಸುವರ್ಣ ಯುಗ ಈಗೆಲ್ಲ ಕಾಲವಲ್ಲ ಅನ್ಯಾಯದ ಕಾಲ ಇದು ಕಬ್ಬಿಣದ ಯುಗ ಅಂತ ರಾಮ ನಿರ್ದಂತೂ ರಾವಣನೊಬ್ಬ ನಿರ್ಧನಲ್ಲ ರಾಮ ಇದ್ದಾಗ ರಾವಣ ಕೂಡ ಇದ್ದ ಭೀಮ ಇದ್ದಾಗ ದುಶಾಸನ ಇದ್ದ ಹೀಗಿರುವಾಗ ಈ ಮಹಿಳೆ ಅನ್ಯಾಯಕಾರಿ ಇಲ್ಲದುದೆಂದು ಈ ಜಗತ್ನಲ್ಲಿ ಅನ್ಯಾಯ ಮಾಡದೇ ಇದ್ದವನು ಯಾವತ್ತಯ್ಯ ಇರಲಿಲ್ಲ ಆದರೆ ನೀನು ಅನ್ಯಾಯ ಮಾಡಬೇಡ ಮಾಡಬೇಕಾದ್ದೇನು ರಾಮ ಭಟನಾಗು ನೀ ಮಂಕುತಿಮ್ಮ ನಹಿ ಕದಾಚಿದ ಅನೀದೃಶಂ ಜಗತ್ ಇದು ಮೋಂಸಕರ ಮಾತು ಜಗತ್ ಎಂದೆಂದಿಗೂ ಹೀಗೇ ಇತ್ತಂತೆ ನಾವು ಏನಾಗಬೇಕು ಒಳಿತಿನ ಕಡೆಗೆ ಬೆಂಬಲ ಕೊಡಬೇಕು ಹನುಮಂತನಂತೆ ನಿರ್ಮಮನಾದ ನಿಸ್ವಾರ್ಥನಾದ ಮಾರುತಿಯ ಹಾಗೆ ನಾವು ಬಾಳಬೇಕು ಅಷ್ಟೇ ಅದು ಬಿಟ್ಟಿನ ಯಾವ ಆದರ್ಶವೂ ಬೇಕಿಲ್ಲ ಸಾಕು ಲೋಕಕ್ಕೆ ಒಳಿತು ಆತ್ಮಕ್ಕೆ ಅಂತ ಹೇಳ್ತಾರೆ ಹೇಯವೆಂದೆಂದೋಡಾತ್ಮಂಗ ಪುದೆನು ಕಾಯವನು ಮೃದ್ಭಾಂಡಸ ಪಿಂಡವೆನು ತಿವೆಂದೆನ್ ತನು ಗಮಿರಲಿ ಮಂಕುತಿಮ್ಮ ಮಂಕುತಿಮ್ಮ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತ ನೊಳ್ನಂಟು ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತನೊಳ್ನಂಟು ಪರಿಪರಿಯನಂಟುಗಳಿನೊಂದು ಗಂಟಿ ವಿಶ್ವ ಕಿರಿದು ಮಂಕುತಿಮ್ಮ ಪರಿ ಪರಿಯ ನಂಟು ವಿಶ್ವ ಕಿರಿದುರಿದೊಂದಂಟು ತಿಮ್ಮೊಂದಿಮ್ಮು ಮಂಕುತಿಮ್ಮ ರಸಋಷಿ ಡಿ ವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅತ್ಯಂತ ರಮಣೀಯವಾಗಿ ಪ್ರಕೃತಿಯ ರಸತಂತ್ರವನ್ನ ಚಿತ್ರಿಸುತ್ತಿದ್ದಾರೆ ಅಲ್ಲಿಯವರು ಈ ಜಗತ್ತೆಲ್ಲ ಅನ್ಯೋನ್ಯವಾದ ಸ್ನೇಹದಿಂದ ಮೈತ್ರಿಯಿಂದ ನಂಟಿನಿಂದ ಕೂಡಿದೆ ಎಂಬುದನ್ನ ಹೃದಯಂಗಮವಾಗಿ ವಿವರಿಸುತ್ತಾರೆ ತರಣಿ ಕಿರಣದ ನಂಟು ಸೂರ್ಯನ ಕಿರಣದ ನಂಟು ನಮಗೆ ಇದ್ದೇ ಇದೆ ವಿಶ್ವದ ಶಕ್ತಿ ಗೋಪುರದ ಎನರ್ಜಿ ಪಿರಮಿಡ್ನ ತುತ್ತ ತುದಿಯಲ್ಲಿ ಶಿಖರದಲ್ಲಿ ಇರುವವನೇ ಸೂರ್ಯ ಕೆಟ್ಟ ಕಡೆಗೆ ಪಾತಾಳದಲ್ಲಿ ತಳಾತಳದಲ್ಲಿ ಇರುವವರು ನಾವು ಮನುಷ್ಯರು ಹೀಗಾಗಿ ನಮಗೆ ಸೂರ್ಯನಿಲ್ಲದೆ ಬದುಕಿಲ್ಲ ಅವನ ಕಿರಣದ ನಂಟು ನಮ್ಮ ಬಾಳಿನ ಬುತ್ತಿಯ ಗಂಟು ಗಗನ ಸಲಿಲದ ನಂಟು ಹಾಗೆಯೇ ಆಕಾಶ ಅಂದರೆ ಅವಕಾಶ ಇಲ್ಲದೆ ನಮ್ಮ ಬದುಕಿಗೆ ಅವಕಾಶವೇ ಇಲ್ಲ ಅಲ್ಲಿಂದ ನಮಗೆ ಅಮೃತದಂತೆ ಬೀಳುವ ಮಳೆ ನೀರು ಅದರ ನಂಟು ಸಲೀಲ ಅಂದರೆ ನೀರು ಗಗನ ಸಲಿಲ್ಲದ ನಂಟು ಬಾನಿಂದ ಭುವಿಗೆ ಎರಗುವ ಮಳೆಯ ನಂಟು ನಮಗುಂಟು ನೆಲದಲ್ಲಿ ಊರಿ ಮತ್ತು ತುಂಬಿಕೊಳ್ಳುವಂತಹ ಬಾವಿಗಳ ಕೆರೆಗಳ ನೀರಿನ ನಂಟು ನದಿಯ ನೀರಿನ ನಂಟು ಹೀಗೆ ಮಾನವನ ಜೀವನ ಎಲ್ಲ ಜೀವನವೇ ಜೀವನ ಎನ್ನುವುದಕ್ಕೆ ನೀರೆಂಬ ಅರ್ಥವೂ ಉಂಟು ಆ ದೃಷ್ಟಿಯಿಂದ ಕಂಡಾಗ ಬೆಳಕು ನೀರುಗಳಿಲ್ಲದೆ ಬಾಳಿಲ್ಲ ಈ ಬಾಳಿಗೆ ಬೆಳಕು ನೀರುಗಳ ನಂಟು ಸದಾ ಇರುವಂಥದ್ದು ಇದರ ಒಟ್ಟಿಗೆ ಧರಣಿ ಚಲನೆಯ ನಂಟು ಋತುಮಾನ ಇಲ್ಲದೆ ಬದುಕಿಲ್ಲ ಭೂಮಿ ತನ್ನ ಅಕ್ಷದ ಮೇಲೆ ತಾನು ಸುತ್ತದೇ ಇದ್ದರೆ ಹಗಲು ರಾತ್ರಿಗಳಿಲ್ಲ ಹಗಲು ರಾತ್ರಿಗಳಿಲ್ಲದಿದ್ದರೆ ಆಟ ಮತ್ತು ನೋಟ ವಿಶ್ರಾಂತಿ ಆನಂದ ಹೇಗೆ ಸಾಧ್ಯ ಹಗಲೆಲ್ಲ ದುಡಿತ ಇರುಳೆಲ್ಲ ವಿಶ್ರಾಂತಿ ಹಗಲು ಸೂರ್ಯನ ಬೆಳಕಿನಲ್ಲಿ ಚರಾಚರಗಳ ಜೀವಸತ್ವಗಳ ಸಮೃದ್ಧಿ ನವನೂತನವಾದ ಜೀವ ವಿಲಾಸ ರಾತ್ರಿಯಲ್ಲಿ ಚಂದ್ರಕಾಂತಿಯಲ್ಲಿ ಆನಂದ ಆಹ್ಲಾದ ಕಲೆ ವಿನೋದ ವಿಲಾಸ ಮತ್ತು ಈ ಎಲ್ಲವನ್ನ ನಿರಂತರವಾಗಿ ಸುಳಿಸುತ್ತುಕೊಂಡಿರುವಂಥದ್ದು ಮರುತನ ಅಂದರೆ ವಾಯುವಿನ ಗಾಳಿಯ ಒಳ್ನಂಟು ನಂಟು ಒಳಗಿನ ನಂಟು ಹಾಗೂ ಒಳಿತಿನ ನಂಟು ಎಂಬ ಎರಡರ್ಥವನ್ನು ಡಿ ವಿಜಿಯವರು ಅಂದರೆ ನಮ್ಮ ಹೊರಗೆ ತುಂಬಿರುವುದು ಈ ಜಗನ್ ಪ್ರಾಣವಾದ ಮಾತೃಶ್ವ ಎಂದು ಹೆಸರಾದ ವಾಯುವೆ ಗಾಳಿ ನಮ್ಮನ್ನು ಬಾಳಿಸುತ್ತದೆ ಹಾಗೂ ನಮ್ಮನ್ನು ತೇಲಿಸುತ್ತದೆ ಹೀಗೆ ಬೆಳಕಿನ ನೀರಿನ ಆಕಾಶದ ಭೂಮಿಯ ಗಾಳಿಯ ಪಂಚಭೂತಗಳ ನಂಟು ನಮ್ಮ ಪಾಲಿಗೆ ಉಂಟು ಈ ಪಂಚಭೂತಗಳ ನಂಟಿನಿಂದಲೇ ವ್ಯಷ್ಟಿಯಾದ ಶರೀರ ಸಮಷ್ಟಿಯಾದ ವಿಶ್ವ ಪರಿಪರೆಯ ನಂಟುಗಳಿಂದ ಒಂದು ಗಂಟೆ ಅದರ ಅನ್ಯೋನ್ಯ ಸಂಬಂಧವೇ ಈ ವಿಶ್ವ ಹಾಗಾಗಿ ಕಿರಿದು ಪಿರಿದು ಒಂದು ಮತ್ತೆ ಹೇಳುವಂತೆ ವ್ಯಷ್ಟಿಯಾದ ಈ ಜೀವ ಸಮಷ್ಟಿಯಾದ ಜಗತ್ತು ಈ ಎಲ್ಲವೂ ಒಂದಕ್ಕೆ ಒಂದು ಒಂಟಿಕೊಂಡು ಅಂಟಿಕೊಂಡು ಬದುಕನ್ನ ಸಾಗಿಸುತ್ತಿದೆ ವಿಶ್ವವನ್ನ ಜೀವ ಜೀವವನ್ನು ವಿಶ್ವ ಅನ್ಯೋನ್ಯವಾಗಿ ಪ್ರಭಾವಿಸಿ ಬೆಳಗಿಸುತ್ತಿವೆ ದಾಟಿಸುತ್ತಿವೆ ಇದರಲ್ಲಿ ಸ್ವಾರಸ್ಯವನ್ನು ಕಾಣಬೇಕು ಹೀಗೆ ಕಾಣದ ಬದುಕಿಗೆ ಮುಕ್ತಿಯಿಲ್ಲ ಎಂದು ಡಿವಿ ತಾತ್ಪರ್ಯ ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದೂ ಬೊಮ್ಮನೆಳಸಿದ ನಂತೆ ಆ ಎಳಸಿಕೆಯ ಮಾಯೇ ಬೊಮ್ಮನೆಳಸಿದಂಕುತಿಮ್ಮ ಪರಬ್ರಹ್ಮ ವಸ್ತುವು ಜಗತ್ತಾಗಿ ತಾನೇ ರೂಪಗೊಂಡಿತು ಜೀವರಾಶಿಗಳಾಗಿ ಮೈತಳೆಯಿತು ಇದು ವೇದಾಂತದಲ್ಲಿ ಬರುವಂತಹ ತತ್ವ ಅದರ ಬಗ್ಗೆ ಡಿವಿಜಿಯವರು ತುಂಬಾ ಸುಂದರವಾದ ತಮ್ಮ ಅನುವಾದವನ್ನೇ ಕೊಡುತ್ತಾರೆ ಬ್ರಹ್ಮಕ್ಕೂ ಕೂಡ ಬೇಸರವಾಯಿತಂತೆ ಉಪನಿಷತ್ತಿನಲ್ಲಿ ಬರುತ್ತೆ ಏಕಾಕಿ ನರಮತೆ ಒಂಟಿಯಾಗಿದ್ದಾಗ ಉಲ್ಲಾಸ ಸಿಗಲಿಲ್ಲ ಅಂತ ಇದು ಕೇವಲ ಅರ್ಥವಾದ ಕಾರಣ ಬ್ರಹ್ಮವು ಸ್ವಯಂ ಸಚ್ಚಿದಾನಂದ ಸ್ವರೂಪದ್ದು ಅದಕ್ಕೆ ಬೇಸರ ಅನ್ನುವುದು ಇಲ್ಲ ನಾವು ಮಾನವ ಭಾವವನ್ನ ಅದಕ್ಕೆ ಆರೋಪಣ ಮಾಡಿ ಬ್ರಹ್ಮಕ್ಕೂ ಸುಮ್ಮನೆ ಒಂಟಿಯಾಗಿರುವುದು ತಾನೇ ತಾನಾಗಿರುವುದು ಬೇಸರವಾಯಿತು ಹಾಗಾಗಿ ಅದು ಅನೇಕ ರೂಪಗಳನ್ನು ತಾಳುತ್ತೇನೆ ಎಂದು ಬಯಸಿತು ಆ ಬಯಕೆಯಂತೆ ಜಗತ್ತು ಜೀವಗಳ ವ್ಯವಹಾರ ಸಾಗಿತು ಅಂತ ಅದನ್ನು ಮತ್ತೆ ಉಪನಿಷತ್ತಿನಲ್ಲಿಯೇ ಹೇಳುವಂತೆ ಜ್ಞಾಪಿಸಿಕೊಳ್ಳುವುದಾದರೆ ಏಕೋಹಂ ಬಹುದಾಸ್ಯಂ ಪ್ರಜಾ ನಾನು ಒಂದೇ ಆಗಿದ್ದೇನೆ ಅನೇಕ ಸಂತತಿಯಾಗಿ ಜಗತ್ತಾಗಿ ಜೀವರಾಶಿಯಾಗಿ ಮಾರ್ಪಡುತ್ತೇನೆ ಹಾಗೆ ಮಾರ್ಪಟ್ಟಾಗ ವಿನೋದ ವಿಲಾಸ ವಿಕಾಸಗಳು ಎಂದು ಭಾವಿಸಿ ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮನ್ ಎಳಿಸಿದನಂತೆ ಆ ಎಳಸಿಕೆಯೇ ಅಂದರೆ ಅವನ ಇಚ್ಛೆಯೇ ಮಾಯೆಯಾಯಿತು ಅಂತ ಬ್ರಹ್ಮನ ಶಕ್ತಿ ಬ್ರಹ್ಮವಸ್ತುವಿನ ಸಂಕಲ್ಪ ಶಕ್ತಿ ಅಥವಾ ಪ್ರಭಾವವೇ ಮಾಯೆ ಅಂತ ಬ್ರಹ್ಮವಸ್ತುವನ್ನ ಚತುರ್ಮುಖ ಬ್ರಹ್ಮನಲ್ಲ ಪರಬ್ರಹ್ಮ ವಸ್ತು ಅಂತ ನಪುಂಸಕಲಿಂಗದಲ್ಲಿಯೇ ನಿರ್ದೇಶನ ಮಾಡುವುದುಂಟು ಅಂತಹ ಪರಬ್ರಹ್ಮ ವಸ್ತುವು ತನ್ನ ಶಕ್ತಿಯಾದ ಮಾಯೆಯಿಂದ ಈ ಜಗತ್ತಾಗಿ ಪರಿಣಮಿಸಿತು ಹೀಗಾಗಿ ನಮ್ಮ ಅಸ್ತಿತ್ವವೇ ಮಾಯೆಯಲ್ಲಿದೆ ಆದ್ದರಿಂದ ನಾವು ಮಾಯೆಯನ್ನು ಪ್ರಶ್ನೆ ಮಾಡುವುದು ಕಷ್ಟ ಎಂಬುದು ಇಲ್ಲಿಯ ಅಭಿಪ್ರಾಯ ತುಂಬ ಜನಕ್ಕೆ ವೇದಾಂತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇದೇ ಕಷ್ಟ ಬರುವುದು ಮಾಯೆಯಲ್ಲಿಯೇ ಮುಳುಗಿರುವ ನಮಗೆ ಮಾಯೆಯ ಸ್ವರೂಪ ಹೇಗೆ ಗೋಚರವಾದೀತು ಉಪ್ಪಿನ ಗೊಂಬೆ ಕಡಲಿನ ಆಳವನ್ನು ನೋಡಲು ಇಳಿದಂತೆ ಆಗುತ್ತದೆ ಎಂದು ಶ್ರೀರಾಮಕೃಷ್ಣ ಪರಮಹಂಸರ್ ಹೇಳ್ತಾರೆ ಆ ರೀತಿಯಲ್ಲಿ ಮಾಯೆಯಲ್ಲಿ ಹುಟ್ಟಿ ಬೆಳೆದು ಮಡಿಯುತ್ತಿರುವ ನಮಗೆ ಮಾಯಾ ಸ್ವರೂಪವನ್ನು ತಿಳಿದುಕೊಳ್ಳುವುದು ತುಂಬ ಕಷ್ಟ ಆದ್ದರಿಂದಲೇ ವೇದಾಂತ ಹೇಳುತ್ತದೆ ಅವಸ್ಥಾತ್ರಯ ವಿವೇಕದಿಂದ ಅಧ್ಯಾರೋಪ ಮತ್ತು ಅಪವಾದಗಳ ಪ್ರಕ್ರಿಯೆಯ ಮೂಲಕ ನಾವು ಪರಬ್ರಹ್ಮದ ಅರಿವನ್ನು ಪಡೆಯಬೇಕು ಅಂದರೆ ಎಚ್ಚರದ ಮತ್ತು ಕನಸಿನ ಈ ಜಗತ್ತು ಯಾವುದು ಉಂಟು ಪಂಚೇಂದ್ರಿಯಗಳಿಂದ ಉಂಟಾಗುವ ಎಚ್ಚರದ ಜಗತ್ತು ಪಂಚೇಂದ್ರಿಯಗಳ ನೆರವಿಲ್ಲದೆ ಕೇವಲ ಮನಸ್ಸಿನಿಂದ ಉಂಟಾಗುವ ಸ್ವಪ್ನದ ಜಗತ್ತು ಇವನ್ನು ಮೀರಿ ಸುಷುಪ್ತಿಯ ಕೇವಲ ಆನಂದ ಘನ ಅಂತ ಯಾವುದುಂಟು ಆ ಆನಂದ ಘನದ ಅರಿವನ್ನು ಪಡೆಯುವ ಮೂಲಕ ಅದರ ನೆಲೆಯನ್ನು ಅರಿಯುವ ಮೂಲಕ ಮಾಯೆಯನ್ನು ಮೀರಬಹುದು ಅದನ್ನು ಬಿಟ್ಟು ಕೇವಲ ಜಾಗ್ರತ್ ಸ್ವಪ್ನಗಳ ಪ್ರಪಂಚದಲ್ಲಿಯೇ ಮುಳುಗೇಳುತ್ತಾ ನಾವು ಮಾಯೆಯನ್ನು ಮೀರುವುದು ಕಷ್ಟ ಈ ಮಾಯೆಯ ಅರಿವು ಇರವು ನಮಗೆ ತಿಳಿಯಬೇಕು ಎಂದು ದಿವಿಜಿಯವರ ಇಂಗಿತ ಹೊಳ ಹೊಳಪುಗಳ ಮೈ ಮರೆತ ತನ್ನ ಹೊಳ ಹೊಳಪುಗಳ ನೆನೆ ನೆನೆದು ಮೈ ಮರೆತ ರನ್ನವೋ ಬ್ರಹ್ಮ ನೋಡವನು ನಿಜಪಿಂಚ ಪಿಂಚ ವರ್ಣದೆಣಿಕೆಯಲಿ ತನ್ನನೆ ಮರೆತನವಿಲಬಲು ತನ್ಮಯನೂ ಸೃಷ್ಟಿಯಲಿ ಮಂಕುತಿಮ್ಮ ತನ್ಮಯನು ಸೃಷ್ಟಿಯಲಿ ಮಂಕುತಿಮ್ಮ ತನ್ಮಯನು ಸೃಷ್ಟಿಯಲಿ ಮಂಕುತಿಮ್ಮ ಮುಂಜಾನೆಯ ಸುಂದರವಾದ ರಾಗ ಭಟಿಯಾರ್ ಆ ರಾಗದಲ್ಲಿ ಪರಮಾತ್ಮ ತನ್ನ ನಿರ್ಮಾಣವಾದ ಜಗತ್ತನ್ನ ಜೀವವನ್ನು ನೋಡಿ ತನಗೆ ತಾನೇ ಮೈಮರೆಯುವಂತಹ ಒಂದು ಅಮೋಘವಾದ ದೃಶ್ಯವನ್ನು ಡಿ ವಿಜಿಯವರು ಕಾವ್ಯಮಯವಾಗಿ ಇಲ್ಲಿ ಶಿಲ್ಪಿಸಿದ್ದಾರೆ ಬ್ರಹ್ಮವಸ್ತುವೆ ಒಂದು ಅದ್ವಿತೀಯವಾದ ವಜ್ರ ಆ ವಜ್ರ ತನ್ನ ಮೂಲೆ ಮೂಲೆಗಳ ಹೊಳಹೊಳಪುಗಳನ್ನು ಕಂಡು ಕಂಡು ಮೈಮರೆತು ಆ ಬೆಳಕಿನ ಲೋಕದಲ್ಲಿ ತೇಲಿ ಹೋಗುವ ಹಾಗೆ ಈ ಜಗತ್ತನ್ನು ಜೀವವನ್ನು ತನ್ನದೇ ಆಗಿರುವ ಈ ಎಲ್ಲವನ್ನು ಕಾಣುತ್ತಾ ಕಾಣುತ್ತಾ ಮೈಮರಿಯುತ್ತಾನೆ, ಆನಂದಿಸುತ್ತಾನೆ ಅಂತ ಹೇಳ್ತಾರೆ ಜೊತೆಗೆ ಮತ್ತೊಂದು ಚಿತ್ರವನ್ನು ಕೊಡ್ತಾರೆ ನಿಜಪಿಂಚ ಪಿಂಚವರ್ಣದೆ ತನ್ನನೆ ಮರೆತ ನವಿಲವೊಲು ನವಿಲು ತನ್ನ ಗರಿಗಳ ಬಣ್ಣ ಬಣ್ಣದ ಬೆಡಗಿನಲ್ಲಿ ತನ್ನೇ ಮರೆತು ನಾಟ್ಯವಾಡುತ್ತದಂತೆ ಕುಣಿಯುವ ಮನಸ್ಸು ಯಾವಾಗ ದೇಹವನ್ನು ಮರೆತಾಗ ಮನಸ್ಸನ್ನು ಮರೆತಾಗ ದ್ವಂದ್ವಗಳನ್ನು ಮೀರಿದಾಗ ಕ್ಲೇಶ ಕಾರ್ಪಣ್ಯಗಳನ್ನು ಸುಖ ದುಃಖಗಳನ್ನು ಕಳೆದಾಗ ರಾಗ ದ್ವೇಷಗಳು ಅಳಿದಾಗ ಹಾಗೆ ನವಿಲಿನ ಹಾಗೆ ಪರಮಾತ್ಮ ವಸ್ತುವು ತನ್ನ ಲೋಕದ ತನ್ನ ಜೀವರಾಶಿಯ ವೈಭವದಲ್ಲಿ ತನಗೆ ತಾನೇ ಮರೆಯುತ್ತಾ ಇರುತ್ತದೆ ಮೆರೆಯುತ್ತಾ ಇರುತ್ತದೆ ಅಂತ ಸಾಗರದ ಆಳದಲ್ಲಿ ಸೂರ್ಯ ರಶ್ಮಿಗಳು ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ ಅಲ್ಲಿ ಕಾಣುವ ಮೀನುಗಳಿಗೆ ಅಲ್ಲಿರುವ ಸಸ್ಯವರ್ಗಕ್ಕೆ ಅಲ್ಲಿರುವ ಹವಳದಂತಹ ಅನೇಕ ಸೃಷ್ಟಿಯ ನಿರ್ಮಾಣಗಳಿಗೆ ಯಾರು ಬಣ್ಣ ಕೊಟ್ಟಿದ್ದಾರೆ ಯಾಕೆ ಬಣ್ಣದ ಬಡಗಿದೆ ಯಾಕೆ ಅಲಂಕಾರ ಇದೆ ನಮಗೆ ಗೊತ್ತಿಲ್ಲ ತನಗೆ ಬೇಕು ತನಗೆ ಉಲ್ಲಾಸ ಅಂತ ಪರವಸ್ತು ಮಾಡಿಕೊಂಡದ್ದು ಎಂದಿಲ್ಲಿ ತಾತ್ಪರ್ಯ ಎಳೆ ಮಗುವು ತೊಟ್ಟಿಲಿನಲ್ಲಿ ತನಗೆ ತಾನೇ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ಆನಂದದಲ್ಲಿ ನಲಿದಾಡುತ್ತದಲ್ಲ ಆ ರೀತಿಯಾದದ್ದು ವಿಶ್ವವಿಲಾಸ ಲೀಲೆಗೆ ಕಾರಣ ಇಲ್ಲ ಕೆಲಸಕ್ಕೆ ಕೂಲಿಗೆ ಕರ್ತವ್ಯಕ್ಕೆ ಮಾತ್ರ ಕಾರಣ ಉಂಟು ಹೀಗಾಗಿ ನಿರ್ಮಾಣಕ್ಕೆ ಕಾರ್ಯ ಕಾರಣಗಳ ಭಾವವನ್ನ ಹೇರುವುದು ಅವಿವೇಕದ ಬುದ್ಧಿ ಅಜ್ಞಾನದ ಸಿದ್ಧಿ ಅದರಿಂದ ಅದನ್ನು ಮಾಡಬಾರದು ಎಂದು ಎಲ್ಲಿಯ ಆಶಯ ಅದನ್ನು ಕಂಡು ಆನಂದಿಸಬೇಕಷ್ಟೇ ಆನಂದವನ್ನುಂದುಳಿದು ಇನ್ನ ಯಾವುದೇ ರೀತಿಯಾದ ಪ್ರಮೇಯವು ನಮಗಿಲ್ಲ ಎಂಬ ಭಾವ ಬಂದೊಡನೆ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಈ ಚಿತ್ರವನ್ನು ಮತ್ತೊಂದು ರೀತಿಯಲ್ಲಿ ಮುಂದುವರೆಸುವುದನ್ನು ಈಗ ನೋಡೋಣ ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತೆ ಮುಕುರದಲ್ಲಿ ಸೊಗಸುಗಳ ಪರಿಯ ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತೆ ಮುಕುರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಸಿ ಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ ಮೆರೆಯುವನುಕುತಿಮ್ಮ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ ಸುಂದರಿಯಾದ ತರುಣಿಯೊಬ್ಬಳು ತನ್ನ ಅನೇಕ ಅಲಂಕಾರಗಳನ್ನು ಕಂಡು ಅವುಗಳನ್ನು ತನಗೆ ತಾನೇ ಅಲಂಕರಿಸಿಕೊಳ್ಳಬೇಕೆಂದು ಎಣಿಸಿ ಕನ್ನಡಿಯ ಮುಂದೆ ನಿಂತು ಕನಸು ಕಾಣುತ್ತಾ ಒಂದೊಂದಾಗಿ ಒಡವೆಗಳನ್ನು ತೆಗೆದು ಅಲಂಕರಿಸಿಕೊಳ್ಳುವುದು ಮತ್ತೆ ಅವುಗಳನ್ನು ತೆಗೆದು ಎತ್ತಿಡುವುದು ಈ ರೀತಿ ಕೆಲಸ ಮಾಡುತ್ತಾಳೆ ಆ ಕನ್ನಡಿಯಲ್ಲಿ ತನ್ನ ಸೊಗಸನ್ನು ಕಂಡು ಆನಂದ ಆ ಒಂದು ಚಿತ್ರ ಇಲ್ಲಿ ಗಮನಾರ್ಹ ಮುಕುರ ಎಂದರೆ ಕನ್ನಡಿ ಕನ್ನಡಿಯಲ್ಲಿ ಆ ಸುಂದರಿ ಒಡವೆಗಳ ಅಲಂಕಾರದ ಬೆಡಗನ್ನು ಮಾತ್ರವೇ ನೋಡುತ್ತಿಲ್ಲ ಇವು ನನ್ನವು ಈ ಸೊಗಸು ನನ್ನದು ಎಂದು ಮನಸೋ ಇಚ್ಛೆಯಾಗಿ ತನಗೆ ತಾನೇ ಅಲಂಕರಿಸಿಕೊಳ್ಳುತ್ತಾಳೆ ಮತ್ತು ಅದನ್ನು ತೆಗೆದು ಎತ್ತಿಡುತ್ತಾಳೆ ಹಾಗೆ ಆ ಪರವಸ್ತುವು ತನ್ನ ಸಿಂಗಾರವಾದ ಈ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾನೆ ನಾಶ ಮಾಡುತ್ತಾನೆ ಆಟವಾಡುತ್ತಾನೆ ಹೀಗೆ ಮಾಡಿಕೊಳ್ಳುವುದರೊಳಗೆ ಅವನು ಎಲ್ಲ ಬಗೆಯ ಆನಂದವನ್ನ ತನಗೆ ತಾನೇ ಅನುಭವಿಸಿ ಅದನ್ನು ಕಾಣ ಕಾಣಬಲ್ಲವರಿಗೂ ಕೂಡ ಹಂಚುತ್ತಾ ಇರುತ್ತಾನೆ ಇದನ್ನು ನಾವು ಮರೆಯಬಾರದು ಇದನ್ನು ಮರೆತವಾದರೆ ಪ್ರಪಂಚ ಪಾಲಿಗೆ ಶಾಪ ಇದನ್ನು ಮರೆಯದಿದ್ದರೆ ಪ್ರಪಂಚ ಅನ್ನುವುದು ಬ್ರಹ್ಮಾಂಡ ರಂಗಸ್ಥಲದ ಅಮೋಘವಾದ ನಾಟಕ ನಾಟ್ಯ ಇದರಲ್ಲಿ ಯಾವ ರೀತಿಯಾದ ಕೊಳೆ ಕೆಸರಿಲ್ಲ ಕಿಚ್ಚಿಲ್ಲ ಎಂದು ಡಿ ವಿ ಜಿಯವರ ಬಿನದಿ ತಾನೊರ್ವ ನಿರ್ವರವೋಲ್ ಚೀಟಿ ಆಟದ ಬಿನದಿ ತಾನೊರ್ವ ನಿರ್ವರವುಲ್ ಆಟವಾಡುತ್ತಲಿ ತನ್ನೊರ್ತನವ ಮರೆವಾ ಆಟವಾಡುತ್ತಲಿ ತನ್ನೊರ್ತನವ ಮರೆವಾ ಮಾಟದಲಿ ಬೊಮ್ಮನು ತನ್ನೇ ಕತೆಯ ಜೀವಪಾಟಿಯಲಿ ಮರತಿ ಘನು ಮಾಟದಲಿ ಬೊಮ್ಮನು ತನ್ನೇ ಕತೆಯ ಜೀವಪಾಟಿಯಲಿ ಮರತಿ ಘನು ಮಂಕುತಿಮ್ಮ ಮಂಕುತಿಮ್ಮ ಮೊದಲಿನ ಪದ್ಯಗಳಲ್ಲಿ ಬಂದ ಭಾವವನ್ನೇ ಮತ್ತಷ್ಟು ವಿಸ್ತರಿಸಿ ಇನ್ನೊಂದು ದೃಷ್ಟಾಂತವನ್ನು ಕೊಡುತ್ತಾರೆ ಒಂದೇ ತತ್ವವನ್ನು ಮನದೊಟ್ಟು ಮಾಡಿಕೊಡಲು ದೃಷ್ಟಾಂತಗಳ ಅವಶ್ಯಕತೆ ತುಂಬ ಉಂಟು ಹತ್ತಾರು ದೃಷ್ಟಾಂತಗಳಿಂದ ದಾರ್ಷಾಂತಿಕ ಅಂದರೆ ಯಾವುದನ್ನು ಸ್ಪಷ್ಟೀಕರಿಸಬೇಕೋ ಆ ತತ್ವವು ನಮಗೆ ನಿಚ್ಚಳವಾಗುತ್ತದೆ ಹಾಗಾಗಿ ಯುವತಿಯ ಒಡವೆಗಳ ಬೆಡಗಿನ ಒಂದು ಚಿತ್ರ ರತ್ನದ ಕಾಂತಿಯ ಮತ್ತೊಂದು ಚಿತ್ರ ನವಿಲಿನ ಗರಿಗಳ ಬಣ್ಣ ಬಣ್ಣಗಳ ಇನ್ನೊಂದು ಚಿತ್ರ ಹೀಗೆ ಕೊಡುತ್ತಲೇ ನಾಲ್ಕನೆಯದಾಗಿ ಇಸ್ಪೀಟಿನ ಆಟ ಚೀಟಿ ಆಟ ಕಾರ್ಡ್ಸ್ ಪ್ಲೇ ಅದರ ಉದಾಹರಣೆ ಕೊಡುತ್ತಾರೆ ಕಗ್ಗದಲ್ಲಿ ಮೂರು ಲೋಕಗಳ ಎಲ್ಲ ವಿಚಾರಗಳು ಬರುತ್ತವೆ ಅವಕ್ಕೆ ಯಾವುದೂ ಕೂಡ ದೂರವಲ್ಲ ಚೀಟಿ ಆಟದಲ್ಲಿ ಇಸ್ಪೇಟಿನ ಆಟದಲ್ಲಿ ಬಿನದಿಯಾದ ವಿನೋದಿಯಾದ ಒಬ್ಬನು ತಾನೇ ಎರಡೂ ಪಕ್ಷದಲ್ಲಿ ನಿಂತು ಇಬ್ಬರ ಆಟವನ್ನು ತಾನೊಬ್ಬನೇ ಆಡುತ್ತಾ ತನ್ನ ಮರೆಯುವ ಹಾಗೆ ಈ ಜಗತ್ತಿನ ಜೀವರಾಶಿಗಳ ನಿರ್ಮಾಣದ ಸಂರಕ್ಷಣೆಯ ನಾಶನದ ಆಟದಲ್ಲಿ ತಾನೇ ಪರಮಾತ್ಮನಾಗಿ ಪರಾಪ್ರಕೃತಿಯಾಗಿ ಆಟವಾಡುತ್ತ ಈ ಅಸಂಖ್ಯ ಜೀವ ಪ್ರಕಾರದಲ್ಲಿ ಅನಂತವಿಧವಾದ ಜಗದ್ವೈವಿಧ್ಯದಲ್ಲಿ ಎಲ್ಲವನ್ನ ಮರೆಯುತ್ತಿದ್ದಾನೆ ತನ್ನ ಏಕತೆಯನ್ನ ಈ ಜೀವರಾಶಿಯ ಈ ಜಗದ್ರೂಪದ ವಿಸ್ತಾರದಲ್ಲಿ ವಿಸ್ಮರಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ ಇಲ್ಲಿಯ ಸ್ವಾರಸ್ಯ ಇಷ್ಟೇ ಸಾಂಖ್ಯ ದರ್ಶನ ಎಂದು ಹೆಸರಾದ ಭಾರತೀಯ ದರ್ಶನಗಳಲ್ಲಿ ಪ್ರಮುಖವಾದ ಒಂದು ದರ್ಶನ ಪದ್ಧತಿಯು ಪರವಸ್ತುವು ಪುರುಷಾ ಮತ್ತು ಪ್ರಕೃತಿ ಎಂದು ಎರಡಾಗಿದೆ ಎಂದು ಈ ಪ್ರಕೃತಿಯ ಮಾಯಾಮೋಹದಲ್ಲಿ ಪುರುಷನು ತನ್ನ ತನವನ್ನು ಮರೆಯುತ್ತಾನೆ ಎಂದು ಕೂಡ ಅಲ್ಲಿ ಹೇಳುವುದುಂಟು ಸಾಂಖ್ಯ ದರ್ಶನದ ಮೂಲಕವೇ ಜಗತ್ತಿನ ನಿರ್ಮಾಣವನ್ನು ರಕ್ಷಣೆಯನ್ನು ನಾಶನವನ್ನು ಹೇಳಬೇಕು ಕಾರಣ ವೇದಾಂತ ದೃಷ್ಟಿಯಿಂದ ಪರಮಾರ್ಥವಾಗಿ ಸೃಷ್ಟಿ ಎಂಬುದು ಇಲ್ಲ ಹಾಗಾಗಿ ಸ್ಥಿತಿ ಲಯಗಳು ಕೂಡ ಕೇವಲ ಯಾದೃಚ್ಛಿಕವಾಗಿ ಬಂದು ಹೋಗುವ ಒಂದು ವಿಕ್ಷೇಪ ರೂಪವಾದದ್ದು ಅಥವಾ ತೋರಿಕೆಯ ರೂಪದ್ದು ಆದರೆ ಸಾಂಖ್ಯದ ಪ್ರಕಾರ ಈ ಜಗತ್ತಿನ ನಿರ್ಮಾಣ ಸಂರಕ್ಷಣೆ ಹಾಗೂ ನಾಶನಗಳು ಕೇವಲ ತೋರಿಕೆಯವಲ್ಲ ವಿಕೇಪ ರೂಪದ್ದಲ್ಲ ಪಾರಮಾರ್ಥಿಕವಾದದ್ದು ಆ ಸಾಂಖ್ಯ ದೃಷ್ಟಿಯಿಂದಲೇ ಅನೇಕ ದರ್ಶನಗಳು ತಮ್ಮ ಈ ಜಗತ್ಸೃಷ್ಟಿ ಮೀಮಾಂಸೆಯನ್ನು ಮುಂದುವರೆಸಿವೆ ಆ ಒಂದು ದಾರ್ಶನಿಕ ಹಿನ್ನೆಲೆಯಿಂದ ಕಂಡಾಗ ಇಲ್ಲಿ ಡಿ ವಿಜಿಯವರು ಸಾಂಖ್ಯವನ್ನು ಆಶ್ರಯಿಸಿರುವುದು ಕಂಡುಬರುತ್ತದೆ ಆದರೆ ಅವರ ಪರಮ ತಾತ್ಪರ್ಯ ವೇದಾಂತ ಮುಂದಿನ ಪದ್ಯದಲ್ಲಿ ನಾವು ಚೆನ್ನಾಗಿ ಸ್ಪಷ್ಟೀಕರಿಸಿಕೊಳ್ಳಬಹುದು ಮರೆತಿಘನೆ ಬಮ್ಮ ಮರೆತಿಲ್ಲ ಮರೆತವೋಲಿಹನು ಮರೆತಿ ಘನೆ ಬೊಮ್ಮ ಮರೆತಿಲ್ಲ ಮರೆತವೋಲಿಘನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೆ ತಾ ಧರಿಸಿ ಜೀವಾಕೃತಿಯ ಜಗದಿ ತನ್ನನೆ ತಾ ಅರಸಿಕೊಳ್ಳುವ ಓಲಿ ಹುದು ದೊರೆತವೋಲ್ ತೋರೆ ಸುಖ ದೊರೆವರೆ ಗಾಯಸವೋ ಮಂಕುತಿಮ್ಮ ಮಂಕುತಿಮ್ಮ ಮರೆತಿ ಹೇ ಬೊಮ್ಮಾ ಬ್ರಹ್ಮವಸ್ತುವು ತನ್ನ ಅಸ್ತಿತ್ವವನ್ನ ತನ್ನ ರಸವನ್ನ ಸಚ್ಚಿದಾನಂದ ಸ್ವರೂಪವನ್ನ ಮರೆತಿದೆಯ ಮರೆತಿಲ್ಲ ಮರೆತ ಓಲಿ ಹನು ಮರತ ಹಾಗೆ ತೋರಿಕೆ ನಮಗಾಗುತ್ತಿದೆ ಅಷ್ಟೇ ಜೀವಾಕೃತಿಯನ್ನ ಧರಿಸಿ ಜಗತ್ತಾಗಿ ತಾನೇ ತಾನು ತನ್ನನ್ನು ಹುಡುಕಿಕೊಳ್ಳುತ್ತಾ ಇದ್ದಾನೆ ಇದು ಸುಶಿಕ್ಷಿತನಾದ ಒಬ್ಬ ನಟ ರಾಮನ ಪಾತ್ರವನ್ನು ಕೃಷ್ಣನ ಪಾತ್ರವನ್ನೋ ಶಿವನ ವೇಷವನ್ನು ಶಕ್ತಿಯ ರೂಪವನ್ನೋ ತಾಳಿ ರಂಗಸ್ಥಳಕ್ಕೆ ಬಂದಾಗ ತಾನು ಆ ಪಾತ್ರ ಎನ್ನುವುದನ್ನು ಮರೆಯುವುದಿಲ್ಲ ತಾನು ಎಂಥ ವ್ಯಕ್ತಿ ಎನ್ನುವುದನ್ನು ಮರೆಯುವುದಿಲ್ಲ ಆದರೂ ತಾನು ಪಾತ್ರವೋ ಎಂಬಂತೆ ಮುಳುಗಿ ತೋರುತ್ತಾನೆ ಬೇರೆಯವರಿಗೆ ಅವನು ಆ ಪಾತ್ರವೇ ಆಗಿಬಿಟ್ಟಿದ್ದಾನೆ ಸ್ವತಃ ಎಂಬ ಭ್ರಮೆಯಾಗುತ್ತದೆ ಆದರೆ ಕಲಾವಿದನಾದವನು ತಾನು ಯಾರೆಂಬುದನ್ನು ಪೂರ್ಣವಾಗಿ ಮರೆತು ಆ ಪಾತ್ರವೇ ತಾನು ಎಂದು ಭ್ರಮಿಸಿದರೆ ಆಗ ಬರುವುದು ರಸ ಅಲ್ಲ ಭಾವ ವೇಗ ಅದು ರಸವಿಘ್ನ ಎಂದು ಮಹಾ ಮಹೇಶ್ವರರು ಹೇಳ್ತಾರೆ ದೇಶಕಾಲ ವಿವಶಾವೇಶ ದೇಶಕಾಲಗಳಿಗೆ ಕೊಚ್ಚಿ ಹೋಗಿ ತನ್ನ ತನವನ್ನ ಮರೆತು ಅಭಿನಯಿಸುವಂತಹದ್ದು ಒಂದು ರಸವಿಘ್ನ ಎಂದು ಬ್ರಹ್ಮವಸ್ತುವು ಹಾಗೆ ಮಾಡುತ್ತಾ ಇಲ್ಲ ತನ್ನನ್ನು ತಾನು ಹುಡುಕಿಕೊಳ್ಳುವ ಹಾಗೆ ನಟಿಸುತ್ತಾ ಇದೆ ತನಗೆ ತಾನು ಸಿಕ್ಕಿದಂತೆ ನಟಿಸುತ್ತಾ ಇದೆ ಸಿಕ್ಕಾಗ ಉಲ್ಲಾಸ ಸಿಗದಿದ್ದಾಗ ದುಮ್ಮಾನ ಹೀಗೆ ಸುಮ್ಮಾನ ದುಮ್ಮಾನಗಳ ಉಯ್ಯಾಲೆಯಲ್ಲಿ ತೂಗುತ್ತಾ ಇರುವಂತೆ ತೋರುತ್ತದೆ ನಿಜವಾದ ನಾಟಕದಲ್ಲಿ ಖಳಪಾತ್ರ ಮಾಡುವ ವ್ಯಕ್ತಿ ಕೂಡ ರಸವನ್ನೇ ಕೊಡುತ್ತಿದ್ದಾನೆ ನಾಯಕ ಪಾತ್ರ ಮಾಡುವ ವ್ಯಕ್ತಿ ಕೂಡ ರಸವನ್ನೇ ಕೊಡುತ್ತಿದ್ದಾನೆ ಆದರೆ ಯಾರಿಗೆ ರಾಗದ್ವೇಷಗಳು ಉಂಟೋ ಅವರಿಗೆ ಖಳ ವಿರಸನಾಗಿ ನಾಯಕ ಸರಸನಾಗಿ ತೋರುತ್ತಾನೆ ರಸದೃಷ್ಟಿಯಿಂದ ಕಂಡಾಗ ಎಲ್ಲವೂ ಸೊಗಸು ಮುಖಕ್ಕೆ ಅಲಂಕಾರ ಮಾಡಿಕೊಳ್ಳುವಾಗ ಕಾಡಿಗೆ ಕೂಡ ಸೊಗಸಾದ ವಸ್ತುವಾಗುತ್ತದೆ ಅದು ಕಪ್ಪಗಿರುವಂತಹದ್ದು ಮಸಿ ಎಂದು ತ್ಯಾಜ್ಯವಾಗುವುದಿಲ್ಲ ಎಲ್ಲಿ ಬರಬೇಕು ಎಲ್ಲಿ ಇರಬೇಕು ಅದು ಅಲ್ಲಿದ್ದರೆ ಎಲ್ಲಿಲ್ಲದ ಸೊಗಸನ್ನು ತಂದುಕೊಡುತ್ತದೆ ಕಣ್ಣನ್ನು ಬೆಳಗುವಂತೆ ಮಾಡುತ್ತದೆ ಹೀಗೆ ಔಚಿತ್ಯಪೂರ್ಣವಾದ ದೃಷ್ಟಿಯಿಂದ ಕಂಡಾಗ ಬ್ರಹ್ಮಕ್ಕೆ ಯಾವ ವಿಸ್ಮೃತಿ ಇಲ್ಲ ಕಲೆಗಳ ಔಚಿತ್ಯ ಮೀಮಾಂಸೆಯನ್ನ ವೇದಾಂತದಲ್ಲಿ ವಿವೇಕ ಎಂದು ಹೇಳುವುದುಂಟು ಹೀಗೆ ಕಂಡಾಗ ವಿವೇಕಿಗೆ ಬ್ರಹ್ಮ ಬ್ರಹ್ಮನಾಟಕ ಗೋಚರವಾಗುತ್ತದೆ ಅವಿಯೇಕಿಗೆ ಹಾಗಲ್ಲದೆ ಬ್ರಹ್ಮದ ಭಾವಾವೇಶ ಕಂಡು ತನ್ಮೂಲಕ ಅಜ್ಞಾನದ ಲೋಕದಿಂದ ಉಂಟಾಗುವ ಶೋಕ ಮೋಹಗಳು ರಾಗದ್ವೇಷಗಳು ಇವುಗಳೇ ಅದರ ಪಾಲಿಗೆ ಹಾಗಲ್ಲದೆ ನಾವು ಜಗತ್ತನ್ನ ಲೀಲೆಯಿಂದ ಕಾಣುವ ಬಗೆ ಎಂಥದ್ದೆಂಬುದಕ್ಕೆ ಮತ್ತೂ ಒಂದು ಸುಂದರವಾದ ದೃಷ್ಟಾಂತ ಕೊಡುತ್ತಾರೆ ಸಂಗೀತ ತಲೆದೂಗಿಪುದೋ ಹೊಟ್ಟೆ ತುಂಬಿ ತ ಸಂಗೀತ ತಲೆದೂಗಿಪುದೂ ಹೊಟ್ಟೆ ತುಂಬಿ ತಂಗದಿರನೆಸಕ ಸಕ ಕಂಗ ಕಣಜಕದೇ ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲಿ ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲಿ ಹೊಂಗುದಾತ್ಮವೇ ಲಾಭ ಮಂಕುತಿಮ್ಮ ಪೊಂಗುದಾತ್ಮವೆಲಾಭ ಮಂಕುತಿಮ್ಮ ಪೊಂಗುದಾತ್ಮ ವೇಲಾಭ ಮಂಕುತಿಮ್ಮ ಡಿ ವಿಜಿಯವರ ಕಗ್ಗದ ಮತ್ತೆ ಕೆಲವು ಚಿಂತನೆಯ ಹೊಳಹನ್ನ ಮಿಂಚನ್ನ ನೋಡೋಣ ತುಂಬ ಜನಕ್ಕೆ ಕಲೆಗಳ ಬಗ್ಗೆ ತಾತ್ಸಾರ ಅದಕ್ಕೆ ಅವರು ಹೇಳ್ತಾರೆ ಹಾಗೆ ತಾತ್ಸಾರ ಮಾಡಬೇಡಿ ಸಂಗೀತ ತಲೆ ತೂಗಿಪುದು ಹೊಟ್ಟೆ ತುಂಬಿತೆ ಸಂಗೀತ ತಲೆ ತೂಗಿಸುತ್ತೆ ಸ್ವಾಮಿ ಹೊಟ್ಟೆಗೆ ಏನಾಗುತ್ತೆ ಅದರಿಂದ ಹೊಟ್ಟೆ ತುಂಬಲ್ಲ ಹಸಿದು ಹೊಟ್ಟೆಗೆ ಸಂಗೀತ ಕೇಳಿಸಿದ್ರೆ ಏನು ಬಂತು ಅಂತ ಅನ್ಬೇಡಿ ತಂಗದಿರ ನೆಸಕ ಕಣ್ಗಮೃತ ಚಂದ್ರನ ಬೆಳೆದಿಂಗಳು ಬಹಳ ಚೆನ್ನಾಗಿರುತ್ತೆ ಕಣ್ಗೆ ಆದರೆ ಕಣಜ ಏನಾದರೂ ತುಂಬುತ್ತಾ ಧಾನ್ಯ ಸಿಗುತ್ತಾ ಅಂತ ಕೇಳಬೇಡಿ ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ ಸೌಭಾಗ್ಯದ ಆನಂದದ ಸಂದರ್ಭದಲ್ಲಿ ಅಂಗಡಿ ವ್ಯವಹಾರ ಮಾಡಬೇಡಿ ಅಂಗಡಿ ವ್ಯವಹಾರಕ್ಕಿಂತ ಮೀರಿ ಪೊಂಗುವಾತ್ಮವೆ ಲಾಭ ಮಂಕುತಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತಲ್ಲ ಕ್ಷಣಕ್ಕೆ ಹಸಿದವನಿಗೆ ಸಂಗೀತ ಕೇಳಿದ್ರೆ ಹೊಟ್ಟೆ ತುಂಬಲ್ಲ ಆದರೆ ಒಂದು ಕ್ಷಣ ಹಸಿವನ್ ಮರಿತಾನೆ ಹತ್ತು ನಿಮಿಷ ಮರೀದೇ ಇರಬಹುದು ಒಂದು ಕ್ಷಣ ಮರೀತಾನೆ ಅಷ್ಟು ಸಾಕಲ್ಲ ಆ ಕಡೆ ನೋಡಿ ಅಂತ ಹೇಳ್ತಾರೆ ಅಂದರೆ ವಾಸ್ತವಗಳನ್ನ ನಿರಾಕರಿಸೋಲ್ಲ ಆದರೆ ಆದರ್ಶಗಳನ್ನ ಬೇಡ ಅನ್ನಬೇಡಿ ಅವುಗಳನ್ನು ನಾಶನ ಮಾಡಬೇಡಿ ಅದರಿಂದ ಬದುಕು ಅದರಿಂದ ಕಾಂತಿ ಅಂತಂತಾರೆ ದೇವ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನ ಉದ್ಧಾರ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದಾವುದಾದೊಡಮೊಳಿತು ಮಂಕುತಿಮ್ಮ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದಾವುದಾದೊಡಮೋಣಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಪದ್ಯದಲ್ಲಿ ಇದರ ಭಾವವನ್ನೇ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ದೇವರ ಪೂಜೆಯ ಕಲ್ಪನೆಯೇನು ಪೂಜೆಯ ಪರಮಾರ್ಥ ಏನು ಅಂತ ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಜೀವನಕ್ಕೊಂದು ಸೊಗಸು ಜೀವನದ ಸಿಂಗಾರ ಜೀವನಕ್ಕೆ ಇರುವಂತಹ ಒಂದು ಅದ್ಭುತವಾದಂತಹ ಸೌಂದರ್ಯದ ಪರಿವೇಶ ಆವರಣ ಅಷ್ಟು ಮಾತ್ರ ಅಲ್ಲ ಜೀವನಕ್ಕೆ ಒಂದು ಎಂಬಲಿಷ್ಮೆಂಟ್ ಅಲಂಕಾರ ಮಾತ್ರ ಅಲ್ಲ ಮನಸ್ಸಿನ ಉದ್ಧಾರ ಮನಸ್ಸು ಮೇಲೆ ಹೋಗೋದಿಕ್ಕೆ ಒಂದು ಸಾಧನ ಇದು ಬರಿ ದೇವರ ಪೂಜೆಗೆ ಮಾತ್ರ ಸೀಮಿತ ಅಲ್ಲ ಇನ್ ಯಾವುದಕ್ಕೂ ಆಗುತ್ತೆ ಭಾವ ಕ್ಷುಲ್ಲ ಜಗದಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡ ಮೊಳಿತು. ಈ ಭಾವವನ್ನ ಭವ ಈ ಜಗತ್ತಿಗೆ ಸಂಬಂಧಪಟ್ಟ ಭಾವವನ್ನ ಕ್ಷುದ್ರವಾದ ವಿಚಾರದಿಂದ ಬಿಡಿಸಿ ಮೇಲಕ್ಕೆ ತೆಗೆದುಕೊಂಡು ಹೋಗೋದು ಒಳಿತು ಅದು ಆಟ ಇರಬಹುದು ಪಾಠ ಇರಬಹುದು ಊಟ ಇರಬಹುದು ನೋಟ ಇರಬಹುದು ಗೆಳತನ ಇರಬಹುದು ಸಮಾಜ ಸೇವೆ ಇರಬಹುದು ಏನೆಲ್ಲ ಮಾಡಿ ಯಾವುದರಿಂದ ನಿಮಗೂ ಶಾಂತಿ ಲೋಕಕ್ಕೂ ಕಾಂತಿ ಬಂದಿತು ಅದೆಲ್ಲ ಪೂಜೆ ಅದೆಲ್ಲ ಉದ್ಧಾರ ಅದೆಲ್ಲ ಅಲಂಕಾರ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣ ಮನದಿ ದೈವವನ್ನು ಪಿಡಿದೇನು ಉತ್ಕ್ರಮಣ ದರೆ ಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಈ ಯುಕ್ತಿ ಇದೆಯಲ್ಲ ಅದು ಮನುಷ್ಯನ ಎಷ್ಟೋ ಬಾರಿ ಹಾಳು ಮಾಡ್ಬಿಡುತ್ತೆ ಭಕ್ತಿ ಪಾಪ ಬಡಪಾಯಿ ಆಗ್ಬಿಡುತ್ತೆ ಅದನ್ನು ಹೇಳ್ತಾರೆ ಯುಕ್ತಿಯ ಸಾಮ್ರಾಜ್ಯದಲ್ಲಿ ಭಕ್ತಿ ಬರಿಯ ಪರದೇಶಿ ಆದರೆ ನಮಗೆ ಶಕ್ತಿ ಇದ್ದಾಗ ಮಾತ್ರ ಯುಕ್ತಿ ತಂತ್ರ ಮಾಡ್ತೀವಿ ಶಕ್ತಿ ಹೋದಾಗ ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು ಸಂಕಟ ಬಂದಾಗ ವೆಂಕಟರಮಣ ಸಾಯೋಕಾಲಕ್ಕೆ ಸದ್ಗತಿ ಬಗ್ಗೆ ಚಿಂತೆ ಅಂತ ಮಾಡಬೇಡಿ ಭಕ್ತಿ ನಿಮ್ಮ ರಕ್ತದಲ್ಲಿ ಹರಿಯಲಿ ನರನಾಡಿಯಲ್ಲಿ ಹರಿಯಲಿ ಸಮರ್ಪಣ ಭಾವ ಇರಲಿ ಅಂತ ಹೇಳ್ತಾರೆ ಬಿಸಿ ಗವಸಾಗಿ ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗ ದುಸಿರೆ ಹೊಗೆಯಾಗಿ ಧಗ ಧಗಿಸುವ ಗಗನ ಬಿಸಿ ಕೆರೆಗಳಾವಿಗೆಯಾಗಿ जग दुरे जगधगंदूतण रात्रि धरे तंपेरेवादी रात्रि धरे तंपेरेव मुगिल बोलो दैव कृपे मंकुति ಮುಗಿಲೋನು ದೈವ ಕೃಪೆ ಮಂಕುತಿಮ್ಮ ಹಾಗೆ ಭಕ್ತಿಯ ಬಗೆಗೆ ಹೇಳ್ತಾ ಪರಮಾತ್ಮನ ಕೃಪೆ ಇಂಥ ಚೆನ್ನಾಗಿರೋದು ಅನ್ನುವುದನ್ನು ಹೇಳ್ತಾರೆ ನೋಡಿ ಬೇಸಿಗೆ ಕಾಲದಲ್ಲಿ ಯಾವ ಸ್ಥಿತಿ ಬರುತ್ತೆ ಗಗನ ಬಿಸಿಗವಸು ಆಕಾಶ ಬಿಸಿಬಿಸಿಯಾದ ಒಂದು ಬುರ್ಖ ಹಾಕದಂಗ ಆಗಬಿಡುತ್ತೆ ಕೆರೆಗಳು ಆವಿಗೆ ಕೆರೆಗಳೆಲ್ಲ ಸುಣ್ಣದ ಇಟ್ಟಿಗೆಯ ಗೂಡಿನ ತರಹ ಧಗ ಧಗಿಸಿ ಹೋಗಿಬಿಡತ್ವೆ ಜಗದುಸಿರೇ ಹೊಗೆ ಇನ್ನು ಜಗತ್ತಿನ ಜನ ಬಿಡುವ ನಿಟ್ಟುಸಿರು ಅದೇ ಹೊಗೆ ತರಹ ಆಗಿಬಿಡುತ್ತೆ ನಮಗೊಂದು ಹಗೆ ಆಗಬಿಡುತ್ತೆ ಹೀಗೆ ಜಗತ್ತೆಲ್ಲ ಧಗ ಅಂತ ಉರಿತಾ ಇರುವಾಗ ರಾತ್ರಿ ಯಾವುದೋ ಒಂದು ದಿವಸ ಯಾವುದೋ ಒಂದು ರಾತ್ರಿ ಧರೆಗೆ ತಂಪೆರವ ಮುಗಿಲು ಭೂಮಿಗೆಲ್ಲ ತಂಪು ಮಾಡುವಂತೆ ಮಳೆ ಹನಿ ಪಟಪಟಾಂತ ಆಕಾಶದಿಂದ ಭೂಮಿಯ ಮೇಲೆ ಒಲವಿನ ಕವಿತೆ ಬರೆಯುತ್ತೆ ಅದು ದೈವಕೃಪೆ ಹಾಗೆ ದೈವ ಕೃಪೆ ನಮ್ಮೆಲ್ಲ ಸಂಕಟವನ್ನ ಇಳಿಸಿ ಹಗುರ ಮಾಡೋಕ್ಕೆ ಅದಿಂದೋ ಒಮ್ಮೆ ಬರುತ್ತೆ ಒಮ್ಮೆ ಬಂದರೂ ಸಾಕು ಬೇಸಿಗೆಯಲ್ಲಿ ತಂಪು ಗಾಳಿ ಒಂದು ಕ್ಷಣ ಸುಳಿದಾಗ ಒಂದು ರಾತ್ರಿಯ ಸಂಕಟ ನಮಗೆ ಸ್ವಲ್ಪ ಮರೆಯುತ್ತೆ ಅದು ಈಶ್ವರ ಕೃಪೆ ಪರಮಾತ್ಮನ ಕೃಪೆ ಅದಕ್ಕೆ ಭಕ್ತಿ ಬೇಕು ಅಂತ ಅನುಭವಿಸಿ ಹೇಳುತ್ತಾರೆ ಡಿ ದೊರೆಗೆ ನೀನ್ನಯಿಸೆ ನೂರೆಂಟು ಬಯಕೆಗಳ ಸರಿತನಗೆ ತೋರ್ದನಿತನ್ ಅದರೋಳವ ನೀವ ಅರಿಕೆ ಎಲ್ಲವನಡ ಸದಿರ ದೊರೆಯೇ ಸುಳ್ಳಹನ್ ಅರಿಕೆ ಎಲ್ಲವನಡ ಸದಿರ ದೊರೆಯೇ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ ಪರಮಾತ್ಮ ನಮ್ಮ ಬೈಕೆನೆಲ್ಲ ಈಡೇರಿಸೋಲ್ಲ ಅಂತ ನಾವು ತುಂಬಾ ಹೇಳ್ತೀವಿ ಈಡೇರಿಸದೇ ಇರೋದೇ ಒಳ್ಳೇದು ಅಂತ ನನಗನ್ಸುತ್ತೆ ಪರಮಾತ್ಮನೊಬ್ಬ ರಾಜನಿಗೆ ಹೋಲಿಸಿದ್ರೆ ನಾವು ಸೇವಕರು ನಮ್ಮದು ಎಷ್ಟೆಲ್ಲಾ ಬಯಕೆಗಳನ್ನು ಭಿನ್ನಯಿಸ್ತೀವಿ ದೊರೆಗೆ ನೀವು ಭಿನ್ನಯಿಸಿ ನೂರೆಂಟು ಬಯಕೆಗಳ ದೊರೆ ಹತ್ರ ಹೋಗಿ ಸ್ವಾಮಿ ನನಗಿನ್ನಷ್ಟು ಸಂಬಳ ಜಾಸ್ತಿ ಮಾಡಿ ನನಗೆ ಇನ್ನಷ್ಟು ರಜೆ ಕೊಡಬೇಕು ನನಗಿನ್ನಷ್ಟು ಅನುಕೂಲ ಕಲ್ಪಿಸಿ ಅಂತೆಲ್ಲ ಹೇಳ್ತೀವಿ ಆದರೆ ನಮಗೆ ಯಾವ್ಯಾವ ಅಪೇಕ್ಷೆ ಇದೆ ಅದನ್ನೆಲ್ಲ ಹೇಳಿದರೆ ದೊರೆ ತನಗೆ ಎಷ್ಟು ಸಲ್ಲಿಸಬೇಕು ಅಂತ ಅನಿಸುತ್ತೋ ಸಲ್ಲಿಸಬಹುದು ಅಂತ ಮನಸ್ಸಿಗೆ ಬರುತ್ತೋ ಅಷ್ಟು ಮಾತ್ರ ಮಾಡ್ತಾನೆ ಹಾಗೆ ನಮಗೆ ಬೇಕಾದ್ದೆಲ್ಲ ಕೊಡ್ಲಿಲ್ಲ ಸ್ವಲ್ಪ ಕೊಟ್ಟ ಸ್ವಲ್ಪ ಬಿಟ್ಟ ಅಂತ ಹೇಳಿದ ಮಾತ್ರಕ್ಕೆ ಅರಿಕೆಯಲ್ಲವ ನಡೆಸದಿರೇ ದೊರೆಯ ಸುಳ್ಳಹನೆ ನಾವು ಬೇಡಿದ ಹತ್ತಾದ್ರೆ ದೇವರ ಕೊಟ್ಟಿದ್ದ ಮೂರು ಅಂತ ಹೇಳಿ ಪರಮಾತ್ಮ ಇಲ್ಲ ಅಂತಾಗ್ತಾನೆ ಡಿಮ್ಯಾಂಡ್ ಮಾಡ್ತಾರೆ ಕಾರ್ಮಿಕ ಜನ ಬೇಕಾದಷ್ಟು ಮಾಲೀಕರು ಕೆಲವು ಕೊಡ್ತಾರೆ ಅದರಿಂದ ಮಾಲೀಕ ಇಲ್ಲ ಅಂತ ಹೇಳಕ್ ತಾಯಿ ಬೇಕಾದಷ್ಟನ್ನ ಮಗ ಬೇಡಿದ್ರು ಕೂಡ ತಿಂಡಿನಲ್ಲಿ ಸ್ವಲ್ಪ ಮಾತ್ರ ಕೊಡ್ತಾಳೆ ಆರೋಗ್ಯ ನೋಡಿ ಅವನ ಹೊಟ್ಟೆ ನೋಡಿ ಹಾಗಾಗಿ ತಾಯಿಯೇ ಇಲ್ಲ ಅಂತ ಹೇಳಕ್ ಸಾಧ್ಯವೇ ಹಾಗೇ ದೇವರು ಕರುಣೆ ನಿರ್ಬಂಧವಲ್ಲ ಅಂತ ಹೇಳ್ತಾರೆ ನಮ್ಮ ಬೈಕೆ ಕೂಡ ಹಾಗೆ ವಿವೇಕ ಇಲ್ಲದ ಬೈಕೆ ಒಂದು ಶಾಪ ಅನ್ನುವ ಮಾತು ಹೇಳ್ತಾರೆ ಕ್ಷಮಿ ನಯಪತಿ ದಂಡ ನಿರ್ಣಯ ದಿನ ಕ್ಷಮಿ ನೊಳ್ತನವನ್ ಅಂದಿನಳಲನ್ ಹಿಂದಿೊಳ್ತನವನ್ ಅಂದಿನಳಲನ್ ತಂದೆ ಬಗೆ ಇಂ ಬಗೆದು ಶಾಸನೋಗ್ರವ ನಿ Kundi salikagade mankutimma Kundi salikagade mankutimma Kundi salikagade mankutimma Kundi salikagade mankutimma ಮುಂದೆ ಪರಮಾತ್ಮ ಒಬ್ಬ ಸೇನಾಪತಿ ಒಬ್ಬ ನ್ಯಾಯಾಪ ನ್ಯಾಯಾಧಿಪತಿ ಇದ್ದಂತೆ ಆತ ನೀತಿ ನಿಯಮಗಳಿಗೆ ತಕ್ಕಂತೆ ನಮ್ಮನ್ನ ನೋಡ್ತಾನೆ ಅನ್ನುವ ಕಲ್ಪನೆಯನ್ನು ಕೊಡ್ತಾರೆ ದೇವರು ದೊರೆಯೂ ಹೌದು ದೇವರು ದಂಡಾಧಿಕಾರಿಯಾದ ನ್ಯಾಯಾಧಿಪತಿಯೂ ಹೌದು ದಂಡ ನಿರ್ಣಯದಿಂದ ನೀನ್ ಕ್ಷಮಿಸಿನಲ್ ನ್ಯಾಯಪತಿ ಹಿಂದಿನಾ ನಿನ್ನೊಳ್ತನವನ್ ಅಂದಿನಳಲನ್ ತಂದೆ ಬಗೆಯಂ ಶಾಸನೋಗ್ರವ ನಿಂತು ಕುಂದಿಸಲಿಕ್ಕಾಗದೆ ನಾವು ನ್ಯಾಯಾಧಿಪತಿ ಹತ್ರ ಹೋಗಿ ನಾನಿಷ್ಟು ಅಪರಾಧ ಮಾಡಿದ್ದೀನಿ ಆದರೂ ನನಗೆ ರಿಯಾಯಿತಿ ಕೊಡಿ ಅಂದರೆ ಆತ ನಮ್ಮ ಹಿಂದಿನ ಒಂದು ಚರ್ಚೆ ಆಕ್ಟಿವಿಟೀಸ್ ನೋಡಿ ಇವನು ಯಾವತ್ತೂ ತಪ್ಪು ಮಾಡಿಲ್ಲ ಇಂದೊಂದು ತಪ್ಪು ಹೀಗಾಗಿ ಇವರಿಗೆ ಕ್ಷಮೆ ಕೊಡಬಹುದು ಅಥವಾ ಶಿಕ್ಷೆಯಲ್ಲಿ ದಂಡನೆಯಲ್ಲಿ ಸ್ವಲ್ಪ ಕಡಿತ ಮಾಡಬಹುದು ಅಂತ ಯೋಚಿಸೋಲ್ವೇ ಹಾಗೆ ನಮ್ಮ ಚಾರಿತ್ರ್ಯ ತುಂಬ ಶುದ್ಧವಾಗಿದ್ದರೆ ಒಂದೆರಡು ಅಪರಾಧಕ್ಕೆ ದೇವರಿಗೆ ಕ್ಷಮೆ ಇರುತ್ತೆ ಅನಂತ ಅಪರಾಧಗಳು ನಮ್ಮೊಳಗಿದ್ದಾಗ ಎಲ್ಲವನ್ನೂ ಕ್ಷಮಿಸಿ ಬಿಡುವಂಥ ದೇವರನ್ನ ಕೇಳೋದು ಸರಿಯೇ ಅವನು ಕ್ಷಮಿಸುವುದಾದರೂ ಸರಿಯೇ ಹಾಗಾಗಿ ನಡೆಯಲ್ಲಿ ನೀತಿ ನಿಯಮ ಮುಖ್ಯ ಅಂತ ಹೇಳ್ತಾರೆ ಗುಹೆಯ ಗಂಗೇ ವೇದ ಪುರ ಪ್ರಾಣೇಯ ಗಿರಿಗುಹೆಯ ಗಂಗೇ ವೇದ ಪುರಾಣ ಕಾಳಿಂದಿ ಶೋಣೆ ಪೌರುಷ ಬು್ಧಯುಕ್ತಿ ಪ್ರಾಣೇಯ ಗಿರಿ ಗುಹೆಯ ಗಂಗೆ ವೇದ ಪುರ ಕಾಳಿಂದಿ ಶೋಣೆ ಪೌರುಷ ಬು್ಧಯುಕ್ತಿ ಮೂಲ ಸ್ವತ ಸಿ ಸಂವಿಧಾನಪಗೇಗಿಂತ ಕಾಲದಿ ನು ಮಂಕುತಿ ಕಾಲದಪನ ದಿನರವು ಮಂಕುತಿಮ್ಮ ಕಾಲದೊಪನ ದಿನರವು ಮಂಕುತಿಂ ಮುಂದೆ ಅವರು ಇನ್ನೊಂದು ಸುಂದರವಾದ ಕಗ್ಗದಲ್ಲಿ ಗುಣತ್ರಯ ಸಮಾಹಾರ ಹೇಳ್ತಾರೆ ಪ್ರಾಲೇಯ ಗಿರಿ ಹಿಮಾಲಯ ಪರ್ವತ ಅದರ ಗುಹೆ ಪ್ರಾಲೇಯ ಗಿರಿ ಹಿಮದ ಬೆಟ್ಟ ಅದರ ಗುಹೆಯಿಂದ ಬಂದ ಗಂಗೆಯಂತೆ ವೇದ ಪುರಾಣ ಗಂಗೆ ಬೆಳ್ಳಗೆ ನೀರು ಹರಿಯುತ್ತೆ ಹಾಗೆ ಸತ್ವಗುಣ ಸಂಪನ್ನವಾದವು ನಮ್ಮ ಶಾಸ್ತ್ರಗಳು ಮತ್ತು ಕಾಳಿಂದಿ ಶೋಣೆ ಯಮುನೆ ಹಾಗೂ ಶೋಣ ನದಿ ಇವುಗಳು ಪೌರುಷ ಬುದ್ದಿಯುಕ್ತಿ ಯಮುನೆ ಕಪ್ಪುಗಿರುವಂತಹದ್ದು ತಮಸ್ಸು ನಮ್ಮ ಪೌರುಷ ಶೋಣ ಕೆಂಪುಗಿರುವಂಥದ್ದು ರಜಸ್ಸು ನಮ್ಮ ಬುದ್ಧಿಯುಕ್ತಿ ಹೀಗೆ ಪೂರ್ವದ ಜ್ಞಾನ ಪರಂಪರೆಯ ಸತ್ವದ ಜೊತೆಗೆ ನಮ್ಮ ಪೌರುಷ ಅನ್ನುವ ತಮಸ್ಸು ನಮ್ಮ ಯುಕ್ತಿ ಅನ್ನುವಂಥ ರಜಸ್ಸು ಈ ಮೂರು ಗುಣ ಸೇರಿ ಎಲ್ಲ ಕೆಲಸ ಹೀಗೆ ಮೂಲ ಸ್ವತಃ ಸಿದ್ಧ ಸಂವಿದಾಪಗೆ ಸಂವಿತ್ ಜ್ಞಾನದ ಆಪಗೆ ನದಿ ಗಂಗೆಗೆ ಯಮುನಿಯೂ ಸೇರುತ್ತೆ ಶೋಣ ಅನ್ನುವ ನದಿ ಅದು ನಿಜವಾಗಿ ನದ ಅಂತ ಹೇಳ್ತಾರೆ ಈ ನದ ಮೂರು ಸೇರಿ ಕಾಲದ ಉಪನದಿ ನೆರವು ಕಾಲದ ನದಿ ಹರಿತಾ ಇರುತ್ತೆ ಈ ಮೂರು ಗುಣಗಳಿಂದಲೇ ಸೃಷ್ಟಿ ಮೂರು ಗುಣಗಳ ಸಮತ್ವವೇ ಲಯ ಮೂರು ಗುಣಗಳ ಹೊಂದಾಣಿಕೆಯ ಏರುಪೇರೇ ಇಡಿ ಜಗತ್ತಿನ ನಿರ್ಮಾಣ ಅದರ ಗಮನ ಕೊಡಿ ಎಲ್ಲ ಎಲ್ಲ ಸರಿಯಾಗಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಹಾದಿತೋರಲು ನಿಶಿಯೊಳುರಿವ ಪಂಜುಗಳು ವೇದಗಳು ಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಹಾದಿತೋರಲು ನಿಶಿಯೊಳುರಿವ ಪಂಜುಗಳು ಸೌಧವೇರಿದ ವಂಗೆ ನಭವ ಸೇರಿದ ವಂಗೆ ಸೌಧ ಬೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ ಸೌಧ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ ಿಮ್ಮಿ ಬೆಳಕಿಂದ ಮಂಕುತಿಮ್ಮ ಡಿ ವಿಜಿಯವರು ಪರಂಪರೆಯ ಜ್ಞಾನ ವೇದ ಇತಿಹಾಸ ಪುರಾಣ ಇವು ಪಾರಂಗತರಿಗೆ ಅಂದರೆ ಎಲ್ಲ ದಾರಿಯನ್ನ ಮೀರಿದವರಿಗೆ ಅಲ್ಲ ದಾರಿಯಲ್ಲಿ ನಡೆಯುವವರಿಗೆ ಶಾಸ್ತ್ರ ನಿರ್ಬಂಧ ಅಲ್ಲ ಶಾಸ್ತ್ರ ಒಂದು ಅನುಕೂಲ ಅನ್ನುವ ಒಳ್ಳೆಯ ಮಾತನ್ನು ಹೇಳ್ತಾರೆ ನಮ್ಮ ಪರಂಪರೆ ಇದನ್ನ ತುಂಬಾ ಚೆನ್ನಾಗಿ ಹೇಳಿದೆ ಆದರೆ ಬಡ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ವೇದಗಳು ಶಾಸ್ತ್ರಗಳು ಲೋಕ ಹಾದಿ ತೋರಲು ನಿಶಿಯುಳುರಿಯುವ ಪಂಜುಗಳು ವೇದಶಾಸ್ತ್ರ ಎಲ್ಲ ಕತ್ತಲಲ್ಲಿ ನಡೆಯುವಾಗ ನೆಲದ ಮೇಲೆ ದಾರಿ ತೋರಕ್ಕಿರುವಂತಹ ದೀವಟಿಗೆ ಪಂಜು ಆದರೆ ಸೌಧವೇರಿದಂಗೆ ಮನೆಗೆ ಹೋದವನಿಗೆ ಮನೆಯ ಮಾಳಿಗೆ ಹತ್ತಿ ಕೂತವನಿಗೆ ನಭವ ಸೇರಿದವಂಗೆ ಆಕಾಶವನ್ನೇ ಮುಟ್ಟದವನಿಗೆ ಬೀದಿ ಬೆಳಕಿಂದೇನೋ ಈ ಬೀದಿಯ ಬೆಳಕು ಬೇಕಾಗಿಲ್ಲ ಯಾರು ಬ್ರಹ್ಮವೇ ಆಗಿದ್ದಾರೆ ಯಾರು ವೇದದ ಜ್ಞಾನವನ್ನ ಪಡೆದು ಸದ್ಗತಿ ಪಡೆದಿದ್ದಾರೆ ಪೂರ್ಣವಾದಂತಹ ನೆಲೆ ಕಂಡಿದ್ದಾರೆ ಅವರಿಗೆ ವೇದ ಬೇಕಿಲ್ಲ ಪರೀಕ್ಷೆ ಪಾಸ್ ಮಾಡಿದವನಿಗೆ ಪಾಠ್ಯಪುಸ್ತಕ ಬೇಕಿಲ್ಲ ಜ್ಞಾನ ಒಳಗೆ ಇರುತ್ತೆ ಇರಬೇಕು ಒಳಗಡೆ ಒಂದು ತಂಬೂರಿ ನಿರ್ಮಾಣವಾದ ಮೇಲೆ ಸಂಗೀತಗಾರನಿಗೆ ಹೊರಗಿನ ತಂಬೂರಿ ಬೇಡ ಒಳಗಿನ ಶ್ರುತಿ ಕೂಡುವವರೆಗೂ ಹೊರಗೊಂದು ಶ್ರುತಿ ಬೇಕು ಇದು ತತ್ವ ಅಂತ ಹೇಳ್ತಾರೆ ಎಷ್ಟು ವೈಜ್ಞಾನಿಕ ನೋಡಿ ಜಗ ಬೆಳೆ ದುಚಿ ಗುರು ತಿರಟಿರಲು ದೇ ಜಗ ಬಗೆ ಬಗೆ ಅಜೀವ विकास वागुतिर लगेउदै विज्ञान मङ्कुतिम्मा वगेउदै विज्ञान मङ्कुतिम्मा वगेउदै विज्ञान मङ्कुतिम्मा मङ्कुतिम्मा ಾಯುವ ಬಲವ ಜಯವೇಡಿರ್ದೊಡ ಗಾಯತ್ರಿಯ ಪರಮ ಮಂತ್ರವೆಂದ್ಯ ಶ್ರೇಯನಾುವ ಬಲವ ಜಯವ ಬೇಡಿರ್ದೊಡ ಗಾಯತ್ರಿಯ ಪರಮ ಮಂತ್ರವೆಂದ್ಯ ಧೀಯಂ ಪ್ರಚೋದಿ ದಿನದಿ ಬೇಡಿ ದರು ಶ್ರೇಯಸ್ಸು ಧೀಮಹಿಮೆ ಮಂಕೃತಿ ೀಯಂ ಪ್ರಚೋದಿ ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ ಗಾಯತ್ರಿ ಮಂತ್ರ ಪರಮತಾರಕವಾದದ್ದು ಸಮಸ್ತ ವೇದವಾಂಗ್ಮಯದಲ್ಲಿ ಅತ್ಯುನ್ನತ ಸ್ಥಾನವನ್ನ ಪಡೆದದ್ದು ಎಂಬುದನ್ನ ನಮ್ಮ ಪರಂಪರೆ ಬಲ್ಲದು ಈ ಬಗ್ಗೆ ಎಲ್ಲ ಕಾಲದಲ್ಲಿಯೂ ಶ್ರದ್ಧಾ ಭಕ್ತಿಗಳು ಜಾಗೃತವಾಗಿ ಇವೆ ಅದರ ಬಗೆಗೆ ಡಿ ವಿಜಿಯವರು ತಮ್ಮ ಚಿಂತನವನ್ನು ಉದ್ಘಾಟಿಸುವ ಮೂಲಕ ಕಗ್ಗದ ಒಂದು ಹೊಸ ನಿರ್ಮಾಣವನ್ನ ಹೀಗೆ ಮಾಡಿದ್ದಾರೆ ಅವರದೇ ಅನುವಾದ ಕೂಡ ಗಾಯತ್ರಿ ಮಂತ್ರಕ್ಕೆ ತುಂಬಾ ಚೆನ್ನಾಗಿ ಉಂಟು ಪ್ರಸಿದ್ಧವಾದ ಗಾಯತ್ರಿ ಮಂತ್ರ ಎಂಬುದಾಗಿ ಉಂಟು ಆದರೆ ಮೂರು ವೇದಗಳಲ್ಲಿಯೂ ಇದು ಬರುತ್ತದೆ ಋಗುಸ್ಸಾಮಗಳಲ್ಲಿ ಗಾಯತ್ರಿ ಉಂಟು ಅದನ್ನ ಡಿ ವಿಜಿಯವರ ಅನುವಾದ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದೆ ಜಗಬ ಪೆತ್ತಾದೇವನತಿ ಪೂಜ್ಯ ತೇಜಗಳ ಬಗೆವವು ಆತಂ ಪ್ರೇರಿಸುಗೆ ನಮ್ಮ ಬುದ್ಧಿಗಳ ಈ ಒಂದು ಪದ್ಯವನ್ನು ಗಾಯಕರು ಹಾಡಿರುವುದು ಕೂಡ ವೈದಿಕ ತ್ರೈಸ್ವರ್ಯಕ್ಕೆ ತುಂಬಾ ಹತ್ತಿರವಾಗಿ ಬರುವ ರೇವತಿ ರಾಗದಲ್ಲಿ ಅದು ನಿಜವಾಗಿ ವೇದದ ಗುಂಫನವನ್ನ ಅದರ ನಾದ ಮಾಧುರ್ಯವನ್ನ ನಮ್ಮ ಹೃದಯದಾಳಕ್ಕೆ ಮುಟ್ಟಿಸುವುದರಲ್ಲಿ ತುಂಬಾ ಸಫಲವಾಗಿದೆ ಜಗತ್ತನ್ನು ನಿರ್ಮಾಣ ಮಾಡಿದ ಪರಬ್ರಹ್ಮವಸ್ತು ಸವಿತ್ ಸೂತೇತಿ ಸೂರ್ಯ ಅಂದರೆ ಎಲ್ಲವನ್ನ ಹುಟ್ಟಿಸುವಂತವನು ಸವಿತಾ ಅವನ ಪೂಜ್ಯವಾದ ತೇಜಸ್ಸುಗಳು ವರೇಣ್ಯಂ ಭರ್ಗಃ ದೇದೀಪ್ಯಮಾನವಾದ ತೇಜಸ್ಸು ಕಾಂತಿ ಜ್ಞಾನ ಲೀಲೆ ಆನಂದ ಅದು ನಮ್ಮ ಬುದ್ಧಿಯನ್ನ ಪ್ರೇರಿಸಲಿ ನಾವು ಅದನ್ನು ಧೀಮಹಿ ಧ್ಯಾನ ಮಾಡುತ್ತೇವೆ ಎಂದು ಇಲ್ಲಿಯ ಸ್ವಾರಸ್ಯ ಗಮನಾರ್ಹ ಧೀಮಹಿ ಎಂದರೆ ಕಟ್ಟಲೆಯಾಗಿ ನಿಯಮಬದ್ಧವಾಗಿ ನಾವು ಧ್ಯಾನಿಸಬೇಕು ಧಿಯಹನ ಪ್ರಚೋದಯಾತ್ ನಮ್ಮ ಬುದ್ಧಿಗಳನ್ನು ಪ್ರೇರಿಸಲಿ ಎಂದರೆ ಅದು ಕೇವಲ ನಮ್ಮ ಹಂಬಲ ಮಾಡಬೇಕಾದ ಕರ್ತವ್ಯಕ್ಕೆ ಎಂದು ಕೂಡ ರಿಯಾಯಿತಿ ಇಲ್ಲ ಆದರೆ ಆ ಪರಬ್ರಹ್ಮ ವಸ್ತುವು ನಮ್ಮ ಬುದ್ಧಿಯನ್ನು ಪ್ರೇರಿಸಲಿ ಎಂಬಲ್ಲಿ ನಾವು ಅದಕ್ಕೆ ಯಾವ ನಿರ್ಬಂಧವನ್ನು ಹಾಕುವ ಹಾಗೆ ಇಲ್ಲ ಅದು ಕೊಟ್ಟಲ್ಲಿ ನಾವು ಪಡೆಯಬೇಕು ಮಾಡಿದ್ದೆಲ್ಲ ಪೂಜೆ ಪಡೆದದ್ದೆಲ್ಲ ಪ್ರಸಾದ ಎಂಬುದು ಡಿ ತಮ್ಮ ಗೀತಾ ತಾತ್ಪರ್ಯದಲ್ಲಿ ಹೇಳುವ ಮಾತು ಆ ಭಾವ ಗಾಯತ್ರಿಯಲ್ಲಿ ಇರುವಂತಹದ್ದು ಅನೇಕ ವೇದ ಮಂತ್ರಗಳು ಅವು ಜಯವ ಬಲವ ಆಯುವ ಬೀಡುತ್ತಾ ಇರ್ತವೆ ಅಯಶ್ಚಮೆ ತ್ರಪುಶ್ಚಮೆ ನನಗೆ ಕಬ್ಬಿಣ ಕೊಡು ಸೀಸಾ ಕೊಡು ಅಂತ ಹೇಳುವಂತಹದ್ದು ನಮ್ಮ ಯಜುರ್ವೇದದ ರುದ್ರ ಭಾಗದಲ್ಲಿ ಕಂಡು ಬರುವಂತಹದ್ದು ಹಾಗೆಯೇ ಎಲ್ಲ ವೇದ ಮಂತ್ರಗಳಲ್ಲಿ ನನಗೆ ಅದನ್ನ ಕೊಡು ಇದನ್ನು ಕೊಡು ಎಂದು ಭಾವುಕ್ಯತೆಯಿಂದ ಅರ್ಥವಾಗಿ ಬೇಡುವುದುಂಟು ಆದರೆ ನನಗೆ ಯಾವುದನ್ನೂ ಕೊಡಬೇಕಿಲ್ಲ ಒಳ್ಳೆಯ ಬುದ್ಧಿಯನ್ನೂ ಕೊಡಬೇಕಿಲ್ಲ ಕೊಟ್ಟಿದ್ದೀಯೇ ಅದನ್ನು ಒಮ್ಮೆ ಪ್ರೇರಿಸು ಆ ಒಂದು ಬುದ್ಧಿವೀಣೆಯನ್ನ ಮೀಟು ನೀನು ಸಾಕು ಎಂದು ಬೇಡುವುದು ಗಾಯತ್ರಿ ಮಂತ್ರದ ಪರಮಾರ್ಥ ಅದು ಧೀಮಹಿಮೆ ಅದು ಶ್ರೇಯಸ್ಕರ ಪ್ರೇಯಸ್ಸೆಂದರೆ ನಾವು ಇಷ್ಟಪಡುವುದನ್ನೆಲ್ಲ ಪ್ರೇಯಸ್ಸಿನ ಪ್ರಪಂಚ ಅಂತ ಹೇಳುವುದಾದರೆ ನಮಗೆ ಯಾವುದು ಒಳಿತು ಅದು ಶ್ರೇಯಸ್ ಪ್ರಪಂಚ ಒಳಿತಿನ ಕಡೆಗೆ ನಮ್ಮ ಬುದ್ಧಿಯನ್ನು ತಿರುಗಿಸುವುದು ಗಾಯತ್ರಿಯ ವೈಶಿಷ್ಟ್ಯ ಅದು ನಮ್ಮ ಬದುಕಿನ ಹಾಡಿನ ಪಲ್ಲವಿಯಾಗಬೇಕು ಮತ್ತೆ ಮತ್ತೆ ಅನುರಣಿಸಬೇಕು ಇದು ಕಗ್ಗದ ಉಪದೇಶ गली नौर दै भुजु सन्ना दैव दैवुपीते निन्ना हल नौरया दैव भुज कन्ना सा दैव उपीते मन सली विधि निन्न बेड़कया बिन्नले मन सली विधि निन्न ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರಸೋ ಮಂಕುತಿಮ್ಮ ನಿನ್ನ ಬಲವನು ಮೆರಸೋ ಮಂಕುತಿಂ ನಿ ಬಲವನು ಮೆರಸೋ ಮಂಕುತಿಂ ಮಂಕುತಿಂ ಮಂಕುತಿಂ ಮಂಕುತಿಂ ಪರಮಾತ್ಮನನ್ನು ಆರಾಧಿಸುವಾಗ ಎಲ್ಲವೂ ಅವನದೇ ಅಂತ ಹೇಳಿ ನಮ್ಮ ಪಾತ್ರ ಏನೂ ಇಲ್ಲ ಎಂದು ಶರಣಾಗತಿ ಮಾಡುವುದು ಪ್ರಪನ್ನರಾಗುವುದು ಯೋಗ್ಯ ಆದರೆ ಪೂರ್ಣವಾಗಿ ಪ್ರಾಮಾಣಿಕವಾದ ಪ್ರಪತ್ತಿ ಇಲ್ಲದೆ ಭಗವಂತನದು ಎಲ್ಲ ಎಂದು ಹೇಳಿ ಜಾರಿಕೊಳ್ಳುವ ದಾರಿಯಲ್ಲ ಅದು ತುಂಬಾ ಅಪಾಯ ಎನ್ನುವುದನ್ನು ಹೇಳ್ತಾರೆ ಪ್ರಾಮಾಣಿಕ ಶರಣಾಗತಿಗೆ ಯಾವ ಅಡ್ಡಿಯೂ ಇಲ್ಲ ಪ್ರಪನ್ನನು ಖಂಡಿತವಾಗಿ ಲೋಕ ಸಂಗ್ರಹ ರೂಪದಿಂದ ಭಗವತ್ ಕೈಂಕರ್ಯ ರೂಪದಿಂದ ಭಗವದ್ ಇಚ್ಛಾನುವರ್ತಿಯಾಗಿ ಜಗತ್ತಿನ ಕಾರ್ಯವನ್ನ ಸಂತೋಷವಾಗಿ ಹೊರೆಯ ಹೊತ್ತು ಹೊರದ ಒಲ್ ನಿರ್ವಹಿಸುತ್ತಾನೆ ಹಾಗಲ್ಲದ ಡಾಂಬಿಕ ನಿನ್ನ ಹೆಗಲಿನ ಹೊರೆಯ ದೈವ ಏರಿಸುವ ಸನ್ನಾಹ ನನ್ನ ಹೆಗಲಿನ ಭಾರವನ್ನು ದೇವರೇ ಮಾಡಲಿ ಅಂತ ದೇವರ ಹೆಗಲಿನ ಮೇಲೆ ಏರಿಸುವುದು ತುಂಬಾ ಅವಿವೇಕ ಕೈಲಾಸಂ ಅವರು ಹೇಳಿರುವ ಒಂದು ವಿನೋದದ ಕಣಿಕೆ ನೆನಪಾಗುತ್ತದೆ ಒಬ್ಬ ರೋಗಿಯನ್ನ ವೈದ್ಯನ ಹತ್ತಿರ ಯಾಕೆ ಕರೆದುಕೊಂಡು ಹೋಗಲಿಲ್ಲ ಅಂತ ಬಂಧುಗಳಿಗೆ ಕೇಳಿದರೆ ನಾವು ನಾರಾಯಣನ ಮೇಲೆ ಆತನ ಭಾರ ಹಾಕಿದ್ದೀವಿ ನಾರಾಯಣ ರೋಗಿಯ ಭಾರವನ್ನ ನಾಲ್ಕು ಜನರ ಮೇಲೆ ಹಾಕಿದ ಹಾಗಾಗಿ ಅವನಿಗೆ ಚಟ್ಟೋತ್ಸವ ಅಥವಾ ಬಂಬೂ ಸವಾರಿ ಎಂದು ಹಾಗಲ್ಲ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗುವುದೇ ಅದನ್ನು ದೈವ ಒಪ್ಪುತ್ತದ ಖಂಡಿತ ಇಲ್ಲ ವಿಧಿ ನಮ್ಮ ಬೇಡಿಕೆಗಳನ್ನ ಮನ್ನಿಸಲಿ ಅಥವಾ ಭಿನ್ನಿಸಲಿ ಹಾಳು ಆದರೆ ನಮ್ಮ ಪೌರುಷ ಅನ್ನುವುದು ಉಂಟಲ್ಲ ಅದನ್ನು ಬಿಡಬಾರದು ಪುರುಷ ಪ್ರಯತ್ನವನ್ನು ಮಾಡಬೇಕು ಪುರುಷ ಪ್ರಯತ್ನ ಅಂದೊಡನೆ ಸ್ತ್ರೀಯರ ಪ್ರಯತ್ನ ಇಲ್ಲ ಎಂದು ಯಾರು ತಪ್ಪಾಗಿ ತಿಳಿಯಬೇಕಿಲ್ಲ ಕಸಗಿಸಿಕೊಳ್ಳಬೇಕಿಲ್ಲ ಪುರ ದೇಹ ಅದರಲ್ಲಿ ಶೈಸುವ ಮಲಗಿರುವ ಚೈತನ್ಯವನ್ನ ಪುರುಷ ಪುರಿ ಶೇತೇ ಇತಿ ಎಂದು ನಮ್ಮ ಪರಂಪರೆ ಗುರುತಿಸಿದೆ ಹಾಗಾಗಿ ಸ್ತ್ರೀಯರು ಪುರುಷರು ಎಲ್ಲ ಪರಮಾರ್ಥದಲ್ಲಿ ಪುರುಷರೇ ಆ ಪುರುಷ ಪ್ರಯತ್ನವನ್ನ ಮೆರೆಯಿಸಬೇಕು ನಮ್ಮ ಕೈಲಾದದ್ದನ್ನು ಮಾಡುವುದನ್ನ ನಿರ್ಲೇಪ ನಿರ್ಲೇಪಯೋಗ ಅಥವಾ ಯೋಗ ಎಂದು ಗೀತಾಚಾರ್ಯ ಹೇಳಿಯೇ ಇದ್ದಾನೆ ಶೃತಿಯರ್ಥವಿಷದವ ಪುದು ಭಾಷ್ಯ ಶ್ರಮತಿಗಳೋ ಪರಿಪೂರಕ ವಿಶದವ ಪುದು ಪುರುಷ ಭಾಷ್ಯಿಂ ಶ್ರಮತಿಗಳೋ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಕೃತ ಸಮನ್ವಯನಾಗು ಕೃತ ಸಮನ್ವಯನಾಗು ಮಂಕುತಿಮ್ಮ ಕೃತ ಸಮನ್ವಯನಾಗು ಮಂಕುತಿಮ್ಮ ಕೃತ ಸಮನ್ವಯನಾಗು ಮಂಕುತಿಮ್ಮ ಡಿ ವಿಜಿಯವರು ಸಮನ್ವಯ ಪ್ರಜ್ಞೆಯ ದಾರ್ಶನಿಕರು ಹಾಗಾಗಿ ನಮ್ಮ ವೇದಾಂತದಲ್ಲಿ ಭಾರತೀಯ ಪರಂಪರೆಯಲ್ಲಿ ಮತ್ತೆ ಮತ್ತೆ ಇದ್ದು ತೋರುವ ಸಮನ್ವಯ ತತ್ವವನ್ನ ತುಂಬ ಹೃದಯವಾಗಿ ಇಲ್ಲಿ ಪರಿಭಾವಿಸಿ ತೋರಿಸಿದ್ದಾರೆ ಶ್ರುತಿಯ ಅರ್ಥ ಅಪೌರುಷೇಯವಾದ ವೇದದ ಅರ್ಥ ವಿಶದವಾಗುವುದು ಪುರುಷ ಮಾನವರ ಪ್ರಯತ್ನದಿಂದ ಅಪೌರುಷೇಯಕ್ಕೆ ಪೌರುಷೇಯದ ವ್ಯಾಖ್ಯಾನ ಅನಿವಾರ್ಯ ಹಾಗಾಗಿ ಅಪೌರುಷೇಯ ಅಜ್ಞೇಯವಾದ ಆ ದೈವವಾದ ಮತ್ತು ಮತಿ ಜ್ಞೇಯವಾದ ಮಾನುಷವಾದ ಇವೆರಡು ಕೂಡ ಅನ್ಯೋನ್ಯ ಪರಿಪೂರಕಗಳಾಗಿ ಇರುವಂತವು. ಯುತಿಯಲ್ಲಿ ಅಂದರೆ ಅನ್ಯೋನ್ಯತೆಯ ಸೇರಿಕೆಯಲ್ಲಿ ಇವುಗಳು ಸೇರಿರಲು ಸತ್ಯದರ್ಶನ ನಮಗಾಗುತ್ತದೆ ಹಾಗಾಗಿ ಕೃತ ಸಮನ್ವಯವನ್ನ ಮಾಡಿರು ಸಮ್ಯಕ್ಕಾದ ಅನ್ವಯ ಚನ್ನಾಗಿರುವ ಅನ್ವಯ ಅಂದರೆ ಒಳ್ಳೆಯ ರೀತಿಯ ಅಳವಡಿಕೆ ಅದನ್ನ ಸಮನ್ವಯ ಎಂದು ಹೇಳುವುದುಂಟು ವೇದಾಂತದಲ್ಲಿ ಮುಖ್ಯವಾದದ್ದು ಬ್ರಹ್ಮಸೂತ್ರ ಅದರ ಒಂದು ನಾಲ್ಕು ಅಧ್ಯಾಯಗಳನ್ನು ಜಿಜ್ಞಾಸ ಅವಿರೋಧ ಸಮನ್ವಯ ಮತ್ತು ಫಲ ಎಂದು ಹೇಳುವುದುಂಟು ಅಥವಾ ಅವಿರೋಧ ಸಾಧನ ಮತ್ತು ಫಲ ಎಂದು ಕೂಡ ಹೇಳುವುದುಂಟು ಅವಿರೋಧ ಸಮನ್ವಯಗಳು ಒಂದೇ ರೀತಿಯಾದದ್ದು ಬ್ರಹ್ಮಕರ್ಮವು ಯಾರಿಗೂ ವಿರೋಧಿಯಲ್ಲ ಎಲ್ಲರಿಗೂ ಹೊಂದಿಕೆ ಮಾಡಿಕೊಂಡು ಬರುವಂತದ್ದೇ ಹಾಗಾಗಿಯೇ ಸರ್ವೇಶಾಮಿರೋಧೇನ ಕರ್ಮ ಎಂದೇ ಮಾತುಂಟು ಪರಸ್ಪರಂ ವಿರುದ್ಧಂತೆ ತೈರಯಂ ನ ವಿರುದ್ಧತೆ ಎಂದು ಗೌಡಪಾದರು ತಮ್ಮ ಮಾಂಡೂಕ್ಕಿ ಕಾರಿಕೆಯಲ್ಲಿ ಹೇಳಿರುವುದು ಇದೇ ಮಾತನ್ನ ವೇದಾಂತವಾದರೂ ಯಾವ ರೀತಿಯಲ್ಲಿಯೂ ಯಾರಿಗೂ ಎಂದೂ ವಿರೋಧವಲ್ಲ ಎಲ್ಲಕ್ಕೂ ಪೂರಕ ಬೇರೆ ಎಲ್ಲಡೆ ವಿರೋಧ ಇರಬಹುದು ಆದರೆ ಇದು ಮಾತ್ರ ಯಾರೊಡನೆ ಸೆಣಸುವುದಿಲ್ಲ ಕೆಣಕುವುದಿಲ್ಲ ಎಂದು ಆ ಸಮನ್ವಯ ದೃಷ್ಟಿಯೇ ಸತ್ಯ ಬೇಕಾದದ್ದು ಅದಿಲ್ಲದೆ ಸತ್ಯ ಖಂಡಿತ ಕಾಣುವುದಿಲ್ಲ vilalalla beralla munda kaandagalalla taliralla malaralla kaayi hannalla vilalalla beralla munda kaandagalalla taliralla malaralla kaayi hannalla yele neenu ವಿಶ್ವವೃಕ್ಷದೊಳ್ ಎಲೆಯೊಳೊಂದು ನಿಂ ಎಲ ನೀನು ವಿಶ್ವವೃಕ್ಷದೊಳ್ ಎಲೆಯೊಳೊಂದು ತಿಳಿದದನು ನೆರವಾಗು ಮಂಕುತಿಮ್ಮ ಎಲೆ ನೀನು ವಿಶ್ವವೃಕ್ಷದೊಳ್ ಎಲೆಯೊಳೊಂದು ತಿಳಿದದನು ನೆರವಾಗು ಮಂಕುತಿಮ್ಮ ತಿಳಿದದನು ನೆರವಾಗು ಮಂಕುತಿಮ್ಮ ತಿಳಿದದನು ನೆರವಾಗು ಮಂಕುತಿಮ್ಮ ತಿಳಿದದನು ನೆರವಾಗು ಮಂಕುತಿಂ ವೇದಾಂತ ತತ್ವದಲ್ಲಿ ವೃಕ್ಷ ಪ್ರತಿಮೆ ಮತ್ತೆ ಮತ್ತೆ ಬರುವಂಥದ್ದು ಭಾರತೀಯ ಸಂಸ್ಕೃತಿಯ ಅನೇಕ ಪ್ರತೀಕಗಳಲ್ಲಿ ವೃಕ್ಷವೂ ಕೂಡ ತುಂಬಾ ವಿಶಿಷ್ಟವಾದದ್ದು ಮಹತ್ವವಾದದ್ದು ಆ ವೃಕ್ಷದಲ್ಲಿ ಅಗ್ರೇಸರ ಅಶ್ವತ್ಥ ವೃಕ್ಷ ಅದನ್ನ ಪಿಪ್ಪಲ ಅಂತ ಕೂಡ ಪರಂಪರೆಯಲ್ಲಿ ಹೇಳುವುದುಂಟು ಆ ಪಿಪ್ಪಲ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷವನ್ನ ಉಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ತುಂಬಾ ಚೆನ್ನಾಗಿ ಪ್ರತಿಮೀಕರಿಸಿ ಜಗತ್ತಿಗೆ ಸಂವಾದಿಯಾದ ಚಿತ್ರವಾಗಿ ತೋರ್ಪಡಿಸಿದ್ದಾರೆ ಊರ್ಧ್ವಮೂಲಂ ಅವಾಕ್ಷಾಖಃ ಯಶೋಶ್ವಥ ಸನಾತನಃ ಎಂಬುದಾಗಿ ಕಠೋಪನಿಷತ್ತಿನಲ್ಲಿ ಬರುವ ಆ ಮಾತಾಗಲಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿಯೋಗದಲ್ಲಿ ಬರುವ ಊರ್ಧ್ವಮೂಲಂ ಅಧಃಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಎಂಬ ಮಾತಾಗಲಿ ಇದಕ್ಕೆ ಒಳ್ಳೆಯ ಸಂವಾದಿ ವಾಕ್ಯಗಳು ನಾವು ಈ ವಿಶ್ವ ಏನಾಗಿದ್ದೇವೆ ಎಂಬುದನ್ನು ಗಮನಿಸಬೇಕು ತುಂಬ ಜನಕ್ಕೆ ವಿಶ್ವವೇ ತಾನೆಂಬ ಭ್ರಮೆಯಿರುತ್ತದೆ ಅದನ್ನು ನಿವಾರಿಸುವ ಯತ್ನ ಡಿ ಹೇಳುತ್ತಾರೆ ಬೀಳಲಲ್ಲ ಬೇರಲ್ಲ ಮೇಲಿಂದ ಹೊಮ್ಮುವಂತಹ ಬಿಳಲು ಆಕಾಶದ ಬೇರು ಅದನ್ನ ಏರಿಯಲ್ ರೂಟ್ಸ್ ಎಂಬುದಾಗಿ ಕೂಡ ಬಯಾಲಜಿ ಹೇಳುತ್ತದೆ ಬೇರಲ್ಲ ಮರಕ್ಕೆ ಬುಡವಾಗಿ ಆಧಾರವಾಗಿರುವ ಬೇರು ನೀನಲ್ಲ ಮೇಲಿಂದ ಬರುವಂತಹ ಬೇರು ಅಲ್ಲ ಕೆಳಗೆ ಭೂಮಿಯೊಳಗೆ ನುಸುಳಿರುವಂತಹ ಬೇರು ಅಲ್ಲ ಮುಂಡ ಕಾಂಡಗಳಲ್ಲ ಕೊಂಬೆ ರಂಬೆಗಳು ಮತ್ತು ದೃಢಮೂಲವಾದಂತಹ ಸ್ಕಂಧ ಕಾಂಡ ಇವಲ್ಲ ತಳಿರಲ್ಲ ತುಂಬ ಗೊಂಚಲು ಗೊಂಚಲಾದ ಚಿಗುರುಗಳ ಗುಚ್ಚವಲ್ಲ, ಮಲರು ಹೂವಲ್ಲ ಕಾಯಿಯ ಹಣ್ಣುಗಳಂತೂ ಅಲ್ಲವೇ ಅಲ್ಲ ಸಾಮಾನ್ಯವಾದ ಒಂದು ಎಲೆ ಈ ವಿಶ್ವ ವಟವೃಕ್ಷದಲ್ಲಿ ವಿಶ್ವ ಅಶ್ವತ್ಥ ವೃಕ್ಷದಲ್ಲಿ ಹಾಗೆ ತಿಳಿದು ನಾವು ಈ ವಿಶ್ವವೃಕ್ಷದ ಸಂಪೋಷಣೆಗೆ ನೆರವಾಗಬೇಕು ಎಲೆ ಉದುರಿದರೆ ಮರಕ್ಕೆ ಯಾವ ನಷ್ಟವೂ ಇಲ್ಲ ಹಾಗೆಯೇ ಎಲೆಯೊಂದು ಚಿಗುರಿದರೆ ಮರಕ್ಕೆ ಬಂದ ಬಹಳ ದೊಡ್ಡ ಲಾಭ ಇಲ್ಲ ಆದರೆ ಎಲ್ಲ ಎಲೆಗಳು ಸೇರಿದಾಗ ಮಾತ್ರ ಲಾಭ ನಷ್ಟಗಳ ಪ್ರಮಾಣ ಗಣನೀಯವಾದದ್ದು ಒಂಟಿ ಎಲೆಯಲ್ಲಿ ಅಂಥ ದೊಡ್ಡ ತಾತ್ಪರ್ಯ ಇಲ್ಲ ಹಾಗೆಂದು ಎಲೆ ತನ್ನ ಕರ್ತವ್ಯವನ್ನು ಮಾಡದೆ ಬಿಡುವಂತೆ ಎಲೆ ಪೂರ್ಣ ಪ್ರಮಾಣದಲ್ಲಿ ದುಡಿದು ತನ್ನ ಹರಿತ್ತಿನ ಮೂಲಕ ಕ್ಲೋರಫಿಲ್ನ ಮೂಲಕ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು ಆಹಾರವನ್ನು ನಿರ್ಮಿಸಬೇಕು ಗಿಡಕ್ಕೆ ಪೂರಕವಾಗಿ ತುಂಬಿಕೊಡಬೇಕು ಆ ಕೆಲಸ ಮಾಡದಿದ್ದರೆ ಅದು ಹಣ್ಣೆಲೆ ಎಂದೆನಿಸಿಕೊಂಡು ತರಗೆಲೆಯಾಗಿ ಉದುರಿ ಬೀಳುತ್ತದೆ ಹಾಗೆ ಉದುರಿ ಬಿದ್ದಾಗಲೂ ಕೂಡ ಅದು ಗಿಡದ ಬುಡಕ್ಕೆ ಬಂದು ಅಲ್ಲಿ ಗೊಬ್ಬರವಾಗಿ ಮತ್ತೆ ಪುಷ್ಟಿ ಕೊಡಬೇಕು ಎಲೆಗೆ ಮತ್ತಾವ ದಾರಿಯೂ ಇಲ್ಲ ಹಾಗೆ ನಾವು ಒಣಗಿದುಡೆ ಸೌದೆ ಎಂದು ಡಿ ವಿಜಿಯವರು ಕಗ್ಗದ ಕಡೆಯಲ್ಲಿಯೇ ಹೇಳುವ ಹಾಗೆ ನಾವು ಒಣಗಿದರೆ ಸೌದೆಯಾಗಿ ಉರ್ವಲಾಗಿ ಪ್ರಯತ್ನ ಪ್ರಯತ್ನಿತವಾಗಿ ಈ ಲೋಕಿತಕ್ಕೆ ಒಳಗಾಗಬೇಕು ಹಾಗಲ್ಲದೆ ಪ್ರತ್ಯೇಕತನದಿಂದ ಸಿಡಿದು ನಿಲ್ಲುತ್ತೇವೆ ಎಂದರೆ ತಪ್ಪಾಗುತ್ತದೆ ಅದು ಲೋಕಕ್ಕೆ ಮಾರಕ ನಮಗೂ ಕೂಡ ಪಾಪಕಾರಿ ನಮಗೆ ದಂಡನೆ ತಪ್ಪುವುದಿಲ್ಲ ಆದ್ದರಿಂದ ವಿಶ್ವವೃಕ್ಷದ ಎಲೆಯಾಗಿ ನಾವು ಸಂತೋಷದಿಂದ ಇದ್ದು ನಳನಳಿಸಿ ಹಸುರಾಗಿ ಲಕ್ಕನೇ ಸೂರ್ಯನ ಕಿರಣಗಳಿಗೆ ಹೊಳೆದು ಆಹಾರವನ್ನು ರೂಪು ಕೊಟ್ಟು ನಮ್ಮ ಅಳಿಲ ಸೇವೆಯನ್ನು ಸಲ್ಲಿಸುವುದರಲ್ಲಿ ಪರಮಾರ್ಥ ಇದೆ ಇದನ್ನೇ ಭಗವದ್ಗೀತೆ ಕಟ್ಟಕಡೆಯಲ್ಲಿ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂಬತಿ ಮಾನವ ಎಂದು ಹೇಳಿರುವುದು ತನ್ನ ತನ್ನ ಕರ್ಮದಿಂದಲೇ ಮಾನವ ಪರಮಾತ್ಮನ ಪೂಜೆಯನ್ನು ಮಾಡುತ್ತಾನೆ ತನ್ಮೂಲಕ ಸಿದ್ಧಿಯನ್ನು ಪಡೆಯುತ್ತಾನೆ ವಕ್ತುಂಟೆಲ್ಲರಿಗೆ ವರ್ಚ ಸೋರೋರ್ವರಿಗೆ ಶಕ್ತಿ ಸಹಜದಲ್ಲಿ ವಕ್ತವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಶಕ್ತಿ ಸಹಜದನಿ ವ್ಯಕ್ತಿ ಪ್ರಭಾವವೀ ಲೋಕ ಚರಿತೆಯಕೀಲು ವ್ಯಕ್ತಿ ಪ್ರಭಾವವೀ ಲೋಕ ಚರಿತೆಯಕೀಲು ಹಸ್ತದು ದೈವ ಕೆಲವು ಮಂಕುತಿಮ್ಮ ಹಸ್ತವದು ದೈವ ಕೆಲವು ಮಂಕುತಿಮ್ಮ ಹಸ್ತವದು ದೈವ ಕೆಲವು ಮಂಕುತಿಮ್ಮ ಡಿ ವಿಜಿಯವರು ವ್ಯಕ್ತಿ ತುಂಬಾ ಗಮನಿಸಿದವರು ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯ ಅನೇಕ ಸಂಪುಟಗಳಲ್ಲಿ ವ್ಯಕ್ತಿ ಪ್ರಭಾವವನ್ನ ವ್ಯಕ್ತಿ ವಿಭೂತಿಯನ್ನ ಸವಿವರವಾಗಿ ಸುಂದರವಾಗಿ ಸಮರ್ಥವಾಗಿ ಸುಭಗವಾಗಿ ಚಿತ್ರಿಸಿದ್ದಾರೆ ಆದ್ದರಿಂದಲೇ ಅವರು ಹೇಳ್ತಾರೆ ವಕ್ತ ಉಂಟೆಲ್ಲರಿಗೆ ಮುಖ ಎಲ್ಲರಿಗೆ ಇದೆ ಮುಖವಿಲ್ಲದ ಮಾನವ ಇಲ್ಲ ಆದರೆ ವರ್ಚಸ್ಸು ಅಂದರೆ ಮುಖದ ಕಾಂತಿ ಆ ಮುಖದ ವೈಶಿಷ್ಟ್ಯ ಯಾವುದುಂಟು ಆ ಛಾಪು ಅದು ಕೆಲವರಿಗೆ ಮಾತ್ರ ಉಂಟು ಕತ್ತಿ ಪಣ್ಯದಳುಂಟು ಹಣ ಕೊಟ್ಟರೆ ಅಂಗಡಿಯಲ್ಲಿ ಹೇಡಿಗೂ ಖಡ್ಗ ಸಿಗುತ್ತದೆ ವೀರನಿಗೂ ಖಡ್ಗ ಸಿಗುತ್ತದೆ ಹೆಚ್ಚು ಹಣ ಕೊಟ್ಟರೆ ಹೇಡಿಗೆ ತುಂಬಾ ಬಲಿಷ್ಠವಾದಂತಹ ಖಡ್ಗವೇ ಸಿಗುತ್ತದೆ ಆದರೆ ಶಕ್ತಿ ಸಹಜದಲ್ಲಿ ಖಡ್ಗವನ್ನು ಬಳಸುವ ತೋಳು ಬಹಳ ಮುಖ್ಯ ಆ ತೋಳಿನಲ್ಲಿರುವ ಶಕ್ತಿ ಯಾರು ಕೊಳ್ಳಲಾಗದಂಥದ್ದು ಮುಖವನ್ನು ನಾವೆಲ್ಲ ಜನ್ಮಜಾತವಾಗಿ ಉಳಿಸಿಕೊಂಡಿದ್ದೇವೆ ಆದರೆ ಮುಖದಲ್ಲಿ ಹೊಮ್ಮುವ ತೇಜಸ್ಸು ಸಂಸ್ಕಾರ ಸಂಪನ್ನವಾದದ್ದು ಅಂತರ್ದ್ರವ್ಯದ ಶಕ್ತಿಯಿಂದ ಊರ್ಜೆಯಿಂದ ಬಂದಂಥದ್ದು ಹಾಗೆಯೇ ವ್ಯಕ್ತಿ ಪ್ರಭಾವವೇ ಲೋಕಚರಿತೆಯ ಕೀಲು ಲೋಕಚರಿತ್ರೆ ಮುಂದುವರಿಯಬೇಕಾದರೆ ವ್ಯಕ್ತಿಯ ವೈಶಿಷ್ಟ್ಯ ಬಹಳ ಮುಖ್ಯ ಎಷ್ಟು ಬಾರಿ ಜಗತ್ತಿನಲ್ಲಿ ಪಕ್ಷಿಗಳು ಸಾಯುವುದನ್ನು ಬೇಟೆಗಾರರ ಬಾಣೆಗಳಿಗೆ ತುತ್ತಾಗಿ ಭೂಮಿಗೆ ದಸಕ್ಕನೆ ಬೀಳುವುದನ್ನು ನಾವೆಲ್ಲ ನೋಡಿಲ್ಲ ಆದರೆ ಒಂದೇ ಒಂದು ಬಾರಿ ಯಾವನೋ ಒಬ್ಬ ಕರುಣಾರ್ಧ್ರನಾದ ವ್ಯಕ್ತಿ ತಪಸ್ವಿ ಕವಿಯಾಗಿ ಕಂಡ ಒಡನೆಯೇ ರಾಮಾಯಣ ಬಂತು ಆದಿಕಾವ್ಯ ಎನಿಸಿತು ಶೋಕವೇ ಶ್ಲೋಕವಾಗಿ ಮೂಡಿತು ಅದೆಷ್ಟು ಬಾರಿ ಸೇಬು ಹಣ್ಣಿರಲಿ ಮರವೇ ಭೂಮಿಗೆ ಎರಗುವುದನ್ನು ನಾವು ಕಂಡಿಲ್ಲ ಆದರೆ ಒಬ್ಬ ನ್ಯೂಟನಿಗೆ ಸೇಬಿನ ಹಣ್ಣಿನ ಪಥನದಲ್ಲಿ ಗುರುತ್ವಾಕರ್ಷಣೆಯ ಸ್ವರೂಪ ಗೋಚರವಾಯಿತು ಅಷ್ಟೇ ಯಾಕೆ ಅದೆಷ್ಟು ಬಾರಿ ನಾವು ರೋಗಿಗಳನ್ನು ಕಂಡಿಲ್ಲ ಮುಪ್ಪನ್ನ ಕಂಡಿಲ್ಲ ಸಾವನ್ನು ಕಂಡಿಲ್ಲ ನ ಇದನ್ನು ಅನುಭವಿಸಿಲ್ಲ ಆದರೆ ಒಬ್ಬ ಸಿದ್ಧಾರ್ಥನಿಗೆ ಮಾತ್ರ ಇವೆಲ್ಲವೂ ತುಂಬಾ ಸಂಕಟಕಾರಿಯಾದ ಜಗತ್ತಿನ ಸ್ವರೂಪವನ್ನು ತೋರ್ಪಡಿಸಿ ನಾಲ್ಕನೆಯದಾಗಿ ಯಾವ ಸನ್ಯಾಸಿಯನ್ನು ಕಂಡ ಅಲ್ಲಿ ಲೋಕಾತೀತವಾದ ಆನಂದವದ ಅರಿವು ಕೂಡ ಆಗುವಂತೆ ಆಗಿ ತನ್ಮೂಲಕ ಅವನು ಜಗತ್ತಿಗೆ ಜ್ಯೋತಿಯಾದ ಆಶೆಯೇ ದುಃಖಕ್ಕೆ ಕಾರಣ ಈ ಜಗತ್ತು ದುಃಖ ದುಃಖಕ್ಕೆ ಒಂದು ಪರಿಹಾರ ಆ ಪರಿಹಾರದಲ್ಲಿ ಆನಂದ ಉಂಟು ಎಂದೆಲ್ಲ ಆರ್ಯ ಸತ್ಯವನ್ನ ಸಾರುವಂತಾದ ಹೀಗೆ ವ್ಯಕ್ತಿ ಪ್ರಭಾವದಿಂದ ಜಗತ್ತಿನ ಚರಿತ್ರೆ ನಡೆದಿದೆ ವ್ಯಕ್ತಿ ಮಹಾತ್ಮೆ ಎನ್ನುವುದು ಬಹಳ ಮುಖ್ಯ ಅದೊಂದು ರಾತ್ರಿ ಒಬ್ಬ ತರುಣ ವಕೀಲ ಮಧ್ಯ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ರೈಲ್ವೆ ಬೋಗಿಯಿಂದ ನೂಕಲ್ಪಟ್ಟಾಗ ಸಿಡಿದೆದ್ದು ಸತ್ಯಾಗ್ರಹದ ಶಪಥ ಮಾಡಿದ ಆತ ಎಂ ಕೆ ಮುಂದೆ ಮಹಾತ್ಮ ಗಾಂಧಿ ಆದದ್ದು ಈ ಮೂಲಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಆಯಾಮ ಸಿಕ್ಕಿತು ಇವೆಲ್ಲ ವ್ಯಕ್ತಿ ಪ್ರಭಾವದಿಂದ ತಾನೆ ಅದದ್ದು ಇದನ್ನು ಮರೆಯಬೇಡಿ ಎಂದು ನಮ್ಮ ಪರಂಪರೆ ಎಚ್ಚರಿಸಿದೆ ಅದರ ಕಡೆಗೆ ಡಿವಿ ಜಿಯವರು ತಮ್ಮ ಬೆರಳನ್ನೂ ತೋರಿದ್ದಾರೆ ಧರ್ಮವೆಂಬು ಕರ್ಮವೆಂಬುದದೇನು ಕರ್ಮವೆಂಬು ದೇನು ಬ್ರಹ್ಮ ಕಥೆಯೇನು ಜೀವಿವೇನುು ಧರ್ಮವೆಂಬು ದೇನು ಕರ್ಮವೆಂಬು ಮಾಯ ತತ್ಕೃತಿ ಜಾಲ ಬ್ರಹ್ಮಲ್ಲ ಕುಮೂಲ ಮಾಯ ತತ್ಕೃತಿ ಜಾಲ ಬ್ರಹ್ಮವೇ ಜೀವನವೋ ಮಂಕುತಿಮ್ಮ ಬ್ರಹ್ಮವೇ ಜೀವನವು ಮಂಕುತಿಮ್ಮ ಮತ್ತೆ ಮತ್ತೆ ಡಿ ವಿ ಜಿಯವರು ಬ್ರಹ್ಮದ ಧರ್ಮದ ಮೀಮಾಂಸೆಯನ್ನ ಮಾಡುತ್ತಾ ಇದ್ದಾರೆ ಇಲ್ಲಿ ಅದು ಸಂಕ್ಷಿಪ್ತ ಸುಂದರವಾಗಿ ಬಂದಿದೆ ಧರ್ಮ ಅಂದರೆ ಏನು ಕರ್ಮ ಅಂದರೆ ಏನು ಈ ಜಗತ್ತಿನ ಕಥೆಯೇನು ಇದರ ಬದುಕೇನು ಇವು ನಮಗೆ ನಿತ್ಯನಿತ್ಯ ಬರುತ್ತಿರುವ ಪ್ರಶ್ನೆಗಳು ಸಾಮಾನ್ಯರಿಗೂ ಅಸಾಮಾನ್ಯರಿಗೂ ಪಾಮರರಿಗೂ ಪಂಡಿತರಿಗೂ ಎಲ್ಲ ಕಾಲಕ್ಕೂ ಕಾಡುತ್ತಿರುವ ಪ್ರಶ್ನೆಗಳು ಇವಾಗಿವೆ ಅದಕ್ಕೆ ಉತ್ತರವೂ ಬ್ರಹ್ಮವೇ ಎಲ್ಲಕ್ಕೂ ಮೂಲ ಮಾಯೆಯೇ ಅದರ ಕೆಲಸದ ಬಲೆ ತತ್ಕೃತಿಯ ಜಾಲ ಬ್ರಹ್ಮವೇ ಜೀವನ ಧರ್ಮ ಅನ್ನುವುದು ಏನು ಬ್ರಹ್ಮವನ್ನ ಅರಿಯುವುದಕ್ಕೆ ನಾವು ನಡೆಸಬೇಕಾಗಿರುವ ಬದುಕು ಧರ್ಮ ಬ್ರಹ್ಮ ಜ್ಞಾನಕ್ಕಾಗಿ ಯಾವ ರೀತಿಯ ಬದುಕನ್ನು ನಡೆಸಬೇಕೋ ಅದು ಧರ್ಮ ಮತ್ತು ಕರ್ಮ ಅಂದರೆ ಆ ಧರ್ಮವನ್ನ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳುವಂಥ ವಿಧಾನ ಮನಸ್ಸಿನಿಂದ ಸರಿಯಾದದ್ದನ್ನ ಚಿಂತಿಸುವುದು ಋತವಾದರೆ ಮಾತಿನಿಂದ ಸರಿಯಾದದ್ದನ್ನ ಹೇಳುವುದು ಸತ್ಯ ಕ್ರಿಯೆಯಿಂದ ಸರಿಯಾದದ್ದನ್ನ ಮಾಡುವುದು ಧರ್ಮ ಈ ಧರ್ಮದ ಕ್ರಿಯಾರೂಪದ ಒಂದು ಅಂಗವೇ ಕರ್ಮ ಎಂತ ಅನಿಸಿಕೊಳ್ಳುತ್ತದೆ ಹೀಗಾಗಿ ಇವುಗಳ ಸಮಾಹಾರವೇ ಬ್ರಹ್ಮಾಂಡದ ಕಥೆ ಜೀವಿತ ಒಟ್ಟಿನಲ್ಲಿ ಬ್ರಹ್ಮವೇ ಜೀವನ ಎಂದು ಭಾವಿಸಿದರೆ ಯಾವ ಸಂಕಟ ಇಲ್ಲ ಯಾವ ತೊಡಕು ತೋಟಿ ಇಲ್ಲ ಎಂದು ಡಿ ವಿಜಿಯವರ ಇಂಗಿತ